ಹರಿಭಜನೆ ಮಾಡೋ ನಿರಂತರ ಹರಿಭಜನೆ ಮಾಡ ಕ್ರಮಾವತಾರದಂತೆ ಮೂರು ಚರಣದ ಒಂದು ಕೀರ್ತನೆ ಇದು ಸಕಲ ಶಾಸ್ತ್ರಗಳನ್ನು ಒಂದರಲ್ಲ ಅಡಗಿಸಿ ಇಟ್ಟಿದ್ದಾರೆ ಹರಿ ಭಜನೆ ಮಾಡೋ ನಿರಂತರ ಇಲ್ಲಿ ಭಜನೆ ಅಂದರೆ ಹಾಡ್ತಾ ಇರುವುದು ಅಂತ ಅರ್ಥ ಅಲ್ಲ ನಿರಂತರ ಭಗವದ್ ಅನುಸಂಧಾನ ತಾನು ಏನೇನು ಮಾಡ್ತೇನೆ ಭಗವತ್ ಪ್ರೀತಿಗಾಗಿ ಇದನ್ನ ಮಾಡಿದ್ದಲ್ಲ ಭಗವಂತನೇ ಇದನ್ನು ಮಾಡಿಸ್ತಾನೆ ಮೂರನೇದಾಗಿ ನಾನು ನಿಮಿತ್ತ ಮಾತ್ರ ನನ್ನಿಂದ ಭಗವಂತ ಈ ಕಾರ್ಯ ಮಾಡಿಸುತ್ತಾನೆ ಈ ಕುರಿತು ಚಿಂತನೆ ಮಾಡತಕ್ಕಂಥ ನಮ್ಮ ವೈದಿಕ ಧರ್ಮದಲ್ಲಿ ಮೂರು ಮತಗಳಿವೆ ನಾನೇ ಬ್ರಹ್ಮ ಅನ್ನೋದು ಒಂದು ವರ್ಗ ಅದ್ವೈತ ಅಂತಾರೆ ನಾನು ಬ್ರಹ್ಮನಲ್ಲಿ ಅಂತ ಹೇಳೋದು ವಿಶಿಷ್ಟಾದ್ವೈತ ರಾಮಾನುಜನ ಪಂಥ ಬ್ರಹ್ಮನಿಂದ ನಾನು ಅಂತೇಳಿಯೋದು ಭಕ್ತಿ ಪಂಥ ಜೀವನಾದ ನೀನು ಸ್ವತಂತ್ರನಲ್ಲ ಭಗವಂತನನ್ನಾಡಿಸ್ತಾನೆ ನೀನೇ ಆಡಿಸದಿರಲು ಜಡವನಕೆಯ ಗೊಂಬೆ ಏನು ಮಾಡಬಲ್ಲದು ಕನಕದಾಸರು ಹೇಳೋದು ಆದ್ದರಿಂದ ಜೀವನ ಸಂಪೂರ್ಣ ಈಶ್ವರಾಧೀನ ಅವನನ್ನು ಸಂಸಾರದ ಬಂಧನದಲ್ಲಿ ದೇವರು ಇರಿಸಿದ್ದಾನೆ ಯಾಕೆ ಅಂದರೆ ಇದು ಸುಮಧುರ ಬಂಧನ ಹಿಂಸೆ ಮಾಡತಕ್ಕಂತಹ ಬಂಧನವಲ್ಲ ಇದರ ದುರುಪಯೋಗವಾದರೆ ಮಾತ್ರ ಹಿಂಸೆ ಆಗ್ತದೆ ಅದಲ್ಲವಾದರೆ ಇದು ಮಧುರ ಬಂಧನ ಭಗವಾತಮ್ಮನ್ನು ಈ ಬಂಧನದಲ್ಲಿ ಇಟ್ಟಿದ್ದಾನೆ ಯಾಕೆಂದರೆ ಅವನ ಜ್ಞಾನಶಕ್ತಿ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಸ್ವಲ್ಪ ಸ್ವಲ್ಪ ನಮ್ ನಮ್ಮಿಂದ ಸಾಧನೆ ಮಾಡಿಸಿ ಮಾಡಿಸಿ ನಮ್ಮ ಉದ್ಧಾರಕ್ಕಾಗಿ ಸಾಧನೆ ಶರೀರ ಕೊಟ್ಟಿದ ಪ್ರಾಣಿಗಳಿಗೆ ಭೋಗ ಶರೀರ ಮನುಷ್ಯನಿಗೆ ಸಾಧನ ಶರೀರ ಧನ ನಿಲ್ಲದಯ್ಯ ಸಾಧನ ನಿಲ್ಲುವುದಯ್ಯ ಸಂಪತ್ತು ನಿಲ್ಲೋದಿಲ್ಲ ಈ ಬರ್ತದೆ ಹೋಗ್ತದ ಬರ್ತದ ಹೋಗ್ತದೆ ನೀ ಮಾಡಿದ ಸಾಧನೆ ಜನ್ಮಾಂತರಕ್ಕೆ ಸಹಾಯ ಮಾಡುತ್ತದೆ ಅದಕ್ಕಾಗಿ ಶರೀರವನ್ನು ಹೇಳುವಾಗ ಸಾಧನ ಶರೀರ ಸಾಧಾರಣವೂ ಅಲ್ಲ ಸಾಧನ ಶರೀ ಸಾಧಾರಣವೂ ಅಲ್ಲ ಸಾಧು ಪ್ರಿಯ ಕೊಟ್ಟದ್ದು ಪರಮಾತ್ಮೆಯನ್ನು ಕೊಟ್ಟಿದ್ದಾರೆ ಸಾಧುಪ್ರಿಯ ಕೊಟ್ಟ ಶರೀರ ಇದು ಸಾಧಾರಣ ಅಲ್ಲ ಇದರಂದಿನೇನು ಪಾರಮಾರ್ಥಕ ವಿಚಾರವನ್ನು ಸಾಧ್ಯ ಮಾಡಿಕೊಳ್ಬೇಕು ಅದಕ್ಕಾಗಿ ನಿರಂತರ ದೈವಿ ಪ್ರಜ್ಞೆ ಇರಬೇಕು ಅದಕ್ಕೋಸ್ಕರ ಹರಿ ಭಜನೆ ಮಾಡು ನಿರಂತರ ಅಂತಾರೆ ಭಗವದ್ಗೀತೆಯ ಒಂದು ಶ್ಲೋಕ ನಮ್ಮನ್ನು ಎಚ್ಚರಿಸುತ್ತದೆ ದೈವಿ ಪ್ರಜ್ಞೆ ಎಲ್ಲಾ ಹೊತ್ತಿರಲ್ಲಿ ಇರಬೇಕಾದಂತ ದೇವರ ಮುಂದೆ ದೇವರ ಕೋಣೆಯೊಳಗೆ ಮಾತ್ರ ಅಲ್ಲ ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಅಲ್ಲ ಎಲ್ಲ ಹೊತ್ತಿನಲ್ಲಿಯೂ ಆ ಪ್ರಜ್ಞೆ ಜಾಗೃತವಾಗಿರಬೇಕು ನಿನ್ನಲ್ಲಿ ಅದು ನಿರಂತರ ಭಜನೆ ಗೀತೆ ಹೇಳುತ್ತದೆ ಯತ್ಕರೋಷಿ ಗದಾತಿ ಕೌಂತ್ಯ ಮದರ್ಪಣ ಇದಕ್ಕೆ ಭಜನೆ ಅಂತ ಹೇಳಿ ಯತ್ಕರೋಷಿ ನೀನು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಕರ್ತವ್ಯ ಮಾಡ್ತೀಯೋ ಯದಶ್ನಾಸಿ ಬದುಕಲಿಕ್ಕಾಗಿ ಯಾವ ಸಾತ್ವಿಕ ಆಹಾರ ಸ್ವೀಕಾರ ಮಾಡ್ತೀಯೋ ಯಜ್ಜುಹೋಷಿ ಪರಮಾತ್ಮನ ಕುರಿತು ಅಗ್ನಿ ಆರಾಧನೆಯೋ ಆರತಿಯೋ ಪೂಜೆಯೋ ಮಾಡ್ತೀಯೋ ಯಪಸ್ಸಿ ಬೌದ್ಧಿಕವಾಗಿ ಏನು ಚಿಂತನೆ ಮಾಡ್ತಾ ಇದೆಯೋ ತತ್ಕುರು ಶ್ವದರ್ಪಣಂ ದದಾಸ ಯಾವ ದಾನಧರ್ಮ ಮಾಡ್ತೀಯೋ ಶಾರೀರಿಕ ಮಾನಸಿಕ ಬೌದ್ಧಿಕ ಎಲ್ಲ ಕ್ರಿಯೆಗಳನ್ನು ಭಗವಂತನಲ್ಲರ್ಪಿಸಿದರೆ ಅದು ನಿರಂತರ ಪ್ರಜ್ಞೆ ಇದ್ದರೆ ಅದು ಭಜನೆ ಆಗ್ತದೆ ಅದನ್ನು ವಾದರಾಜ ಹೇಳಿಭಜನೆ ಮಾಡೋ ತರ ಹರಿಭಜನೆ ಮಾಡೋ ತರಗತಿ ಮೊದಲು ತೋರುತ್ತಿಗೆ ಮಧುರ ವಿಷಯ ಸುಖ ಕಡೆಯಲು ದುಃಖ ಅಪಾರ ನೋಡು ಘಟನೆ ಮಾಡು ನೀನು ಅನುಭವಿಸುವ ಆನಂದವು ನಿರ್ದುಃಖವಾಗಿರಬೇಕು ಸಾಸಬೇಕಾದಷ್ಟು ಸುಖಕ್ಕಾಗಿ ಸಾಗರದಷ್ಟು ದುಃಖ ನಾವು ಪಟ್ಟಿರೋ ಪ್ರಯೋಜನ ಇಲ್ಲ ನೀನು ಅನುಭವಿಸುವ ಸುಖ ನಿರ್ದುಃಖವಾಗಿರಬೇಕು ಅದು ದೈವೀ ಸುಖ ನಮಗೆ ಪ್ರಪಂಚದಲ್ಲಿ ಸುಖ ದುಃಖದ ಕಲ್ಪನೆ ಇಲ್ಲದೇ ಇರುವುದರಿಂದ ದುಃಖವನ್ನೇ ಸುಖ ಅಂತೇಳು ಭ್ರಮಿಸುತ್ತೆ ದಾರಿಲು ಹೋಗುವ ಆ ಕಾಲಿಗೊಂದು ಮುಳ್ಳು ಚುಚ್ಚಿಕೊಂಡರೆ ಆ ನೋವು ನಮಗೆ ಸಹಿಸಲಿಕ್ಕಾಗದೆ ಆ ದುಃಖವನ್ನು ಮುಳ್ಳನ್ನು ಆ ಮುಳ್ಳನ್ನು ಹಾಕಿದವರನ್ನು ಆ ದಾರಿಯನ್ನು ಎಲ್ಲವನ್ನೂ ಬೈತೆ ಅದು ನಮಗೆ ಬೇಡವಾದ ನೋವು ಆದ್ದರಿಂದ ನಮಗೆ ದ್ವೇಷ ಅದರ ಮೇಲೆ ಮುಳ್ಳು ಚುಚ್ಚಿದ್ರೆ ನೋವು ಆಗ್ತದೆ ಅಂತ ಗೊತ್ತಿದ್ದರೂ ಚಿನ್ನದ ಮುಳ್ಳು ಮಾಡಿಕೊಂಡು ಮೂಗು ಕಿವಿ ಎಲ್ಲ ಚುಚ್ಚಿಸ್ಕೊಳ್ಳೋದಿಲ್ವೇ ನೋವಾಗೋದಿಲ್ವೇ ಆಗ್ತದೆ ಬರೇ ಮುಳ್ಳಾದ್ರೂ ಬೇಡ ಚಿನ್ನದ ಮುಳ್ಳಾದರೆ ನೋವಾದರೂ ಅಡ್ಡಿ ಇಲ್ಲ ಇರಲಿ ಅಂತ ಅಷ್ಟೇ ಬಡವರಿಗೆ ಬರೆಯ ಮುಳ್ಳು ಚುಚ್ಚೋದು ಶ್ರೀಮಂತರಿಗೆ ಚಿನ್ನದ ಮುಳ್ಳು ಚುಚ್ಚೋದು ನೋವಿನಲ್ಲಿ ವ್ಯತ್ಯಾಸ ಇಲ್ಲ ಯಾವುದು ವೇದನಾ ರಹಿತವೋ ಅದು ಸುಖ ನಿನಗೆ ಪ್ರಪಂಚದ ಸುಖ ಇದ್ದಾಗೆ ತೋರುತ್ತಿದೆ ಆದರೆ ಅದು ಹೇಳ್ತಾರೆ ಮೊದಲು ತೋರುತ್ತಿದೆ ಮಧುರ ವಿಷಯ ಸುಖ ತೋರಿದ್ದೆಲ್ಲವೂ ಸತ್ಯ ಅಲ್ಲ ಅಲ್ಲಿ ತೋರುತ್ತಿದೆ ಅಂತ ಹೇಳುವುದರ ಅರ್ಥ ಏನು ಅಂದರೆ ನೀ ಕಂಡಾಗಿ ಇಲ್ಲ ಅದು ಅದು ಇದ್ದಂಗೆ ಅಲ್ಲಿ ತೋರುತ್ತಿದೆ ಎನ್ನುವ ಶಬ್ದಕ್ಕೆ ಬಹಳ ವಿಶಿಷ್ಟ ವ್ಯವಹಾರದಲ್ಲಿ ನೋಡಿ ಗಂಡ ಊಟಕ್ಕೆ ಕೊಡುತ್ತಾಗ ಹೆಂಡತಿ ಮಾಡಿದ್ದನ್ನು ಬಡಿಸ್ತಾಳೆ ಆ ಗಂಡ ಹೆಂಡತಿನ ಹೊಗಳುವ ನೆಪದಲ್ಲಿ ಇವತ್ತು ಅಡಿಗೆ ಬಹಳ ಒಳ್ಳೆಯದಾಗಿದೆ ಅಂತ ನೀನು ಮಾಡಿದ್ದಲ್ಲ ಆಗಿದೆ ಅಷ್ಟೇ ಅಷ್ಟೇ ಅಲ್ಲಿ ಆಗಿದೆ ಎನ್ನುವುದು ನೀನು ಮಾಡಿದೆ ಎಂಬ ಅರ್ಥ ಅಲ್ಲ ಅಲ್ಲಿ ಅವಳೇನೋ ಮಾಡಿದ್ಲು ಏನೋ ಸರಿ ಹೋಯ್ತು ಅಷ್ಟೇ ತೋರುತ್ತಿದೆ ನಿಮಗೆ ಸುಖ ಅಂಬ ಸುಖ ಅಲ್ಲ ಯಾಕೆ ಕಡೆಯಲ್ಲಿ ದುಃಖ ಅನೇಕ ಅಪಾರ ದುಃಖ ಅನುಭವ ಮಾಡ್ತಿ ಅಲ್ಪ ಸುಖ ಅದು ಸುಖವಲ್ಲ ಭ್ರಾಂತಿ ಅದಕ್ಕೆ ಕನಕದಾಸರು ತಿರುಕನ ಕನಸು ಅಂತ ಒಂದು ಬರೆದಿದ್ದಾರೆ ಮೊದಲ ಶಾಲೆಯಲ್ಲಿ ಮಕ್ಕಳಿಗೆ ಎರಡನೇ ಮೂರನೇ ಕ್ಲಾಸ್ನಲ್ಲಿ ಹೇಳ್ಕೊಡ್ತಾ ಇದ್ದರು ತಿರುಕನ ಕನಸು ಕನ್ನಡದಲ್ಲಿ ಹೇಳಿಕೊಡುವ ಕನ್ನಡದ ಕಡೆ ಆ ಕಾಲದಲ್ಲಿ ಇತ್ತು ಸ್ವಲ್ಪ ಹಿರಿಯರಿದ್ರೆ ಅವ್ರಿಗೆ ಜ್ಞಾಪಕ ಆಗ್ತದೆ ಅಂತ ಕಾಕ್ ಹೇಳ್ತೇನೆ ತಿರುಕನೋರ್ವ ಊರ ಮುಂದೆ ಮುಲುಕು ಧರ್ಮ ಶಾಲೆ ಹೊರಗಿರು ಕನಸವಲ್ಲ ಕಂಡನು ಪುರದ ರಾಜ ಸತ್ತ ನಮಗೆ ವರಕುಮಾರರಿಲ್ಲದಿರಲು ಕರಿಯ ಕೈಗೆ ಕುಸುಮಾರೆ ಶಾಲೆಯಲ್ಲೂ ಹೀಗೆ ಪ್ರಾರಂಭವಾಗ್ತಾ ಕನಕದಾಸ ಉಪದೇಶ ತಿರುಕ ಅಂದ್ರೆ ಭಿಕ್ಷುಕ ಊರಲ್ಲಿ ತಿರುಗಾಡಿ ಎಲ್ಲೂ ಭಿಕ್ಷ ಸಿಗಲಿಲ್ಲ ಒಂದೊಡ್ಡ ಧರ್ಮ ಛತ್ರಕ್ಕೆ ಬರ್ತ ಕಸದ ರಾಶಿಯ ಮೇಲೆ ಕಣ್ಮುಚ್ಚಿ ಮಲಗಿರುತೇ ಹಸುವಿ ತತ್ತರಿಸಿದ್ದಾನೆ ಆ ಧರ್ಮ ಛತ್ರದಲ್ಲಿ ಯಾರು ಕಸ ಗುಡಿಸ್ತಾರೆ ಕಸ ರಾಶಿ ಬಿದ್ದಿದೆ ಒಳಗೆ ಹೋದ್ರೆ ಅದೇ ಕಸದ ಮೇಲೆ ಮಲಗಿದ ಕಾಡ ನಿದ್ದೆ ಬಂತು ಆ ನಿದ್ರೆಯಲ್ಲಿ ಅವನಿಗೊಂದು ಸ್ವಪ್ನ ಪುರದ ರಾಜ ಸತ್ತ ಇಲ್ಲದಿರಲು ಕರಿಯ ಕೈಗೆ ಕುಸುಮಾಲೆ ಇತ್ತು ಪುರದವಳು ಊರಿನ ರಾಜ ಸತ್ತಿದ್ದಾನೆ ರಾಜ್ಯಕ್ಕೆ ಉತ್ತರಾಧಿಕಾರಿಗಳಿಲ್ಲ ಯಾರಿಗೆ ಮುಂದೆ ಪಟ್ಟ ಕಟ್ಟಿ ರಾಜ ಮಾಡಲಿ ಅಂತ ಆಲೋಚನೆ ಮಾಡಿ ರಾಜ ಹೇಳಿದ ನಮ್ಮ ಪಟ್ಟದ ಆನೆ ಕೈಯಲ್ಲಿ ಮಾಲೆ ಕೊಡು ಆ ಮಾಲೆ ಹೋಗಿ ಆ ಆನೆ ಯಾರಿಗೆ ಮಾಲೆ ಹಾಕ್ತದೋ ಅವನೇ ಮುಂದೆ ರಾಜ ಅಂತ ಪಟ್ಟ ಕಟ್ಟಿ ಬಹುಶಃದ ಆ ಕಾಲದ ಚುನಾವಣೆ ಇದ್ದರೂ ಇರಬಹುದು ಈಗಲೂ ನಮ್ಮ ದೇಶದ ಎಲೆಕ್ಷನ್ ಗತಿ ನೋಡಿದರೆ ಇನ್ನೊಂದ್ಸಲ ಆನೆ ಕೈಯಲ್ಲೇ ಕೊಡೋದು ಒಳ್ಳೆಯದು ಅಂತ ಕಾಣಿಸ್ತಾರೆ ಇದು ಅನುಭವ ಸತ್ಯವಾಗ್ತದೆ ಈ ಭಿಕ್ಷುಕ ದಾರಿಲು ಹೋಗ್ತಾ ಇದ್ದ ಆನೆ ಬಂದು ಮಲೆ ಹಾಕ್ಬಿಡ್ತವ್ರಿ ಅವ ಬರೋದಿಲ್ಲ ಅಂದ್ರೆ ಬಿಡಲಿ ಹೇಳ್ಕೊಂಡು ಹೋದರು ನಮ್ಮ ಆನೆ ನಿನ್ನ ನಾರಿಸಿದೆ ಅಂತ ಭಿಕ್ಷುಕನಿಗೆ ಪಟ್ಟ ಕಟ್ಟಿದ್ರು ರಾಜನ ಮಗಳಲ್ಲಿ ಮದುವೆ ಮಾಡಿಕೊಟ್ಟರು ಇಬ್ರು ಗಂಡು ಮಕ್ಕಳು ಇದು ಅವನಿಗೆ ಬಿದ್ದ ಕನಸು ಐದು ನಿಮಿಷದೊಳಗೆ ಇಷ್ಟೆಲ್ಲ ಆಗಿದೆ ಸ್ವಪ್ನಕ್ಕೇನು ಕಾಲ ಏನು ನಿರ್ಣಯ ಏನು ಖರ್ಚಿದೆ ಆ ಮಕ್ಕಳು ಆಡ್ತಾ ಇದ್ದಾರೆ ಈಗ ಮಹಾರಾಜನ ತಿರುಕ ಹೆಂಡತಿನ ಕಂಡು ಹೇಳಿದ ನೋಡು ನನ್ನ ಮಕ್ಕಳು ಎಷ್ಟು ಚೆಂದ ಅವಳು ಲೀಲಿ ನೋಡು ಅವಳು ಹೇಳಿದರು ತಿರುಕ ಭಿಕ್ಷುಕ ನಿನ್ನ ಮಕ್ಕಳಲ್ಲವ ನನ್ನ ಮಕ್ಕಳು ನಮ್ಮ ಅಪ್ಪನ ರಾಜ್ಯ ನಿಮ್ಮ ಅಪ್ಪನ ನೋಡಲೇ ಇಲ್ಲ ಆನೆ ನನ್ನನ್ನು ಆರಿಸಿದ್ದು ನನ್ನ ಮಕ್ಕಳು ನನ್ನ ರಾಜ್ಯ ನೀನು ಯಾರು ಕೇಳಲಿಕ್ಕೆ ರಾಣಿಯಲ್ಲಿ ಜಗಳವಾಯಿತು ಆ ಕನಸಿನ ರಾಜ ಸಿಟ್ಟಿನಿಂದೆದ್ದು ಮಹಾರಾಣಿಯನ್ನು ಒದ್ದುಬಿಟ್ಟ ಒದ್ದ ಒದೆತಕ್ಕೆ ಎಚ್ಚರವಾಗಿದೆ ಕಾಲು ಬಾತ್ ಹೋಗಿದೆ ಒದ್ದುದು ಕಬ್ಬಿಣದ ಕಂಬಕ್ಕೆ ಎದ್ದು ನೋಡ್ತಾನೆ ರಾಜ್ಯ ಇಲ್ಲ ಹೆಂಡತಿ ಇಲ್ಲ ಮಕ್ಕಳು ನೋಡ್ಲಿಕ್ಕಿಲ್ಲ ಒಂದು ಹೆಜ್ಜೆ ಮುಂದಿಡ್ಲಿಕ್ಕೂ ಆಗೋದಿಲ್ಲ ಹೇಗೆ ನೀನು ಸ್ವಪ್ನ ಎದ್ದ ಮೇಲೆ ಸುಳ್ಳು ಅಂತ ಕಾಣಿಸ್ತದೆ ಕ್ಷಣಿಕ ಅಂತ ಕಾಣಿಸ್ತದೆ ಹಾಗೆ ಜ್ಞಾನದ ಜಾಗೃತಾವಸ್ಥೆಯಲ್ಲಿ ಮೊದಲು ತೋರುತ್ತೇವೆ ಮೊದಲು ವಿಷಯ ಸುಖ ಮೊದಲು ಕಡೆಯಲಿ ಸುಖ ಅನೇಕ ಅನೇಕ ಭಯನೆ ಮಾಡು ತರ ಪ್ರಪಂಚದಲ್ಲಿ ನಿನಗೇನಾದರೂ ದೊರಕಿದರೆ ಆಶ್ಚರ್ಯ ಪಡ್ತಾ ಇದ್ದೆ ನೀನು ಇದು ಹೇಗೆ ನನಗೆ ಸಿಕ್ತು ಅದೇ ಕೈ ಬಿಟ್ಟು ಹೋದರೆ ಅಷ್ಟೇ ದುಃಖ ನನಗಾಗ್ತದೆ ಆನಂದವೂ ಒಮ್ಮೆ ದೊರಕಿತ ಆದರೆ ಅದರ ವಿಯೋಗ ಉಂಟಾಗುವುದೇ ಇಲ್ಲ ಆನಂದ ಬೇರೆ ಆಶ್ಚರ್ಯ ಬೇರೆ ಜನರಿಗೆ ಗೊತ್ತಿಲ್ಲ ಆಶ್ಚರ್ಯವನ್ನೇ ಆನಂದ ಅಂತ ತಿಳ್ಕೊಂಡು ಎಲ್ಲಿ ಆಶ್ಚರ್ಯ ಇದೋ ಅಲ್ಲಿ ನುಗ್ತ ಊರಿಗೆ ಸರ್ಕಸ್ ಕಂಪ್ನಿ ಬಂದರೆ ಆ ಪಶುಗಳ ಆಟ ನೋಡಲಿಕ್ಕೆ ಐನೂರು ಐನೂರು ರೂಪಾಯಿ ಕೊಟ್ಟು ಫಸ್ಟ್ ಕ್ಲಾಸ್ ಟಿಕೆಟ್ ತಗೊಂಡು ಕೂತಿರ್ತಾರೆ ಪಶುಗಳ ಆಟ ನೋಡ್ಲಿಕ್ಕೆ ಮನುಷ್ಯ ಹೋಗೋದು ಹಾಗಂತ ಮನುಷ್ಯನನ್ನು ನೋಡ್ಲಿಕ್ಕೆ ಈ ತರಗೆ ಒಂದು ಪಶುವು ಬಂದದ್ದಿಲ್ಲ ಮುಂದು ಕೂತಿದ್ದಾರೆ ಬೋನಿನೊಳಗೆಂದು ಒಂದು ಹುಲಿಯನ್ನು ಹೊರಕುಬಿಟ್ರು ಸರ್ಕಸ್ ಕಂಪ್ನಿ ವೇದಿಕೆಯ ಮೇಲೆ ಆ ಹುಲಿ ಬಂದು ಬಾಯಿ ತೆರೆದು ಖರ್ಜಿಸುವಾಗ ಫಸ್ಟ್ ಕ್ಲಾಸ್ ಟಿಕೆಟ್ ತೊಗೊಂಡು ಆನಂದ ಆಗೋದು ಅದು ಗರ್ಜಿಸಿದಾಗ ಹೆಂಡತಿ ಹೇಳಿದ್ಲು ಯಾರು ಬುಡಚೇದು ಫಸ್ಟ್ ಕ್ಲಾಸ್ ಟಿಕೆಟ್ ಏನು ಕೇಳಿ ಜೊತಕ್ಷ ಭಯ ಉಂಟಾಗ್ತದೆ ಆಶ್ಚರ್ಯ ಭಯ ಉಂಟು ಓಡಿಸ್ತದೆ ಆನಂದನ್ನು ಒಟ್ಟಿ ಕೂಡಿಸ್ತದೆ ಆನಂದ ವಿಷಯದಿಂದ ಬರತಕ್ಕಂಥದು ಕ್ಷಣಿಕ ಅದನ್ನು ಸುಖ ಇದ್ದಾಗ ಕಾಣಿಸ್ಬೋದು ನನಗೆ ವಾದರಾದ್ರೆ ಹೇಳೋದು ಅದು ಮೊದಲು ತೋ ಊಟಕ್ಕೆ ಕುಳಿತವನೇ ಎರಡನೇ ಸಲ ಬೆಳಿಸುವಾಗ ಸಾಕು ಸಾಕು ಸಾಕು ಅಂತಾರೆ ಅದು ಶಾಶ್ವತ ಸಾಕು ಅಲ್ಲ ರಾತ್ರಿ ಕೇಳ್ತಾನೆ ಉಳಿದ ತಾತ್ಕಾಲಿಕವಾಗಿ ಸಾಕು ಅಂದಿದ್ದಾನೆ ಮನುಷ್ಯ ಸಾಕು ಅಂತ ಹೇಳೋದು ಎರಡರಲ್ಲಿ ಮಾತ್ರ ಒಂದು ಊಟದಲ್ಲಿ ಇನ್ನೊಂದು ಪೆಟ್ಟಿನಲ್ಲಿ ಒಂದ್ ಪೆಟ್ಟು ಕೊಟ್ಟು ನೋಡಿ ಕೊಡಿ ಅಂತ ಹೇಳೋದು ಇಲ್ಲ ಅಯ್ಯೋ ಸಾಕು ನಂಗೆ ಬೇಡ ಅಂತಾರೆ ಊಟ ತುಂಬಿದ್ರೆ ಹೊಟ್ಟೆ ತುಂಬಿದ್ನು ಬೇಡ ಅಂತ ಏಕ ಪ್ರಕಾರ ಮತ್ತು ರಾತ್ರಿ ಕೇಳ್ತಾರೆ ಉಂಟು ಅಂತ ತಾತ್ಕಾಲಿಕವಾಗಿ ನಿಂಗೆ ಕಾಣಿಸೋದು ಅದಷ್ಟೇ ಅಲ್ಲಿ ತೃಪ್ತಿ ಇಲ್ಲವೇ ಇಲ್ಲ ನನಗೆ ಏಕ ಪ್ರಕಾರ ಅದನ್ನು ಹೇಳ್ತಾರೆ ದಾಸರು ಎಷ್ಟು ಸುಂದರವಾಗಿ ನೋಡಿ ಒಂದೊಂದೇ ಒಂದೊಂದೇ ಸುಖ ಹುಡುಕ್ತಾ ಇದ್ದೆ ಅವನ ಏಕ ಪ್ರಕಾರ ದೊರಕೀತು ಅಂತ ಸಪ್ಪೆ ಮೆಲುವಾಗ ಸೊಪ್ಪಿನ ಚಿಂತೆ ಸೊಪ್ಪು ದೊರಿದಾಗ ಉಪ್ಪು ಬೇಕಂಬ ಉಪ್ಪು ದೊರಕಿದರೆ ತುಪ್ಪ ಬರಲಿಲ್ಲೆಂಬ ಚಿಂತೆ ತುಪ್ಪವೇ ದೊರಕಿದರೆ ಒಪ್ಪರಿಗೆ ಸಿಗದೆಂಬ ಚಿಂತೆ ನಿನಗೇನು ಸಿಕ್ಕಿದ್ರೂ ನಿನ್ನ ಚಿಂತೆ ಕಡಿಮೆ ಯಾವಾಗ ವಿಜಯ ವಿಠ್ಠಲ ನೆನೆದವಗೆ ಚಿಂತೆ ನಿಶ್ಚಿಂತೆ ಯಾರೆಲ್ಲ ದೈವಿ ಪ್ರಜ್ಞೆ ಉಂಟಾಗ್ತದೋ ಅವನಿಗೆ ಮಾತ್ರ ಆ ನಿರಂತರ ನೀ ಸುಖ ಅನುಭವ ಮಾಡುವಾಗ ಇದು ಭಗವಂತನನ್ನು ಕೊಟ್ಟದ್ದು ದೇವರ ಪ್ರಸಾದವಾಗಿಸ್ಕೋ ಅವನಿಂದ ಬಂದದ್ದು ಅವ ಕರುಣಿಸಿದವ ಹೀಗೆ ಪ್ರತಿಯೊಂದರಲ್ಲಿ ಆ ದೈವಿ ಪ್ರಜ್ಞೆ ಜಾಗೃತವಾಗುವುದಕ್ಕೆ ನಿರಂತರ ಭಜನೆ ಅಂಥೇಳಿದ್ದೆ ಹೊಳಿತು ನಿರಂತರ ಹಾಡ್ತಾಯಿರು ಅಂತ ಹೇಳಿದ್ದಲ್ ಹರಿಭಜ ನೆಮ್ಮಾಳು ನಿರಂತರ ಭಜ ನೆ ಮಾಡು ತತತಯುಕ್ತ ಭಜತಾಂ ಪ್ರೀತಿಪೂರ್ವಕ ಬುದ್ಧಿಯೋಗಿಕೇ ಭಗವಂತ ಗೀತೆಯಲ್ಲಿ ಹೇಳ್ತಾನೆ ಅರ್ಜುನ ತತತಯುಕ್ತಾನಜತಾಂ ಪ್ರೀತಿಪೂರ್ವಕ ಭಗವಂತನಾದ ನನ್ನಲ್ಲಿ ಅಂಥಕರಣದ ಪ್ರೀತಿಯನ್ನು ಯಾರು ಭಜಿಸ್ತಾನೆ ಎಲ್ಲ ಕಾರ್ಯದಲ್ಲಿ ಚಿಂತನೆಯನ್ನು ಮಾಡ್ತಾನೆ ಅಂಥವನಿಗೆ ಶುದ್ಧ ಬುದ್ಧಿಯನ್ನು ನಾನೇ ಕೊಡ್ತೇನೆ ಅವನಿಗೆ ಜ್ಞಾನವನ್ನು ನಾನೇ ಅನುಗ್ರಹ ಮಾಡ್ತೇನೆ ಅಂತಾನೆ ಪರಮಾತ್ಮ ಹಾಗಾದ ನಾವು ಕೇವಲ ಪುಸ್ತಕ ಗ್ರಂಥಗಳಿಂದ ಓದುವ ವಿಷಯ ವಿಚಾರ ಸಂಗ್ರಹವು ಜ್ಞಾನವಲ್ಲ ಎಲ್ಲ ಸಾಮಾನ ಇದ್ದಾಗ ನೀವು ದಿನಸಿನ ಅಂಗಡಿಗೆ ಹೋದರೆ ಅಂಗಡಿ ಯಜಮಾನನ ಕೇಳಿ ಅಡುಗೆ ಸಾಮಾನೆಲ್ಲ ಸಿಗ್ತದೋ ಇಂಗಿನಿಂದ ತೆಂಗಿನ ತನಕ ಎಲ್ಲ ಸಿಗ್ತದೆ ಎಂದವ ಕನ್ನಡದಲ್ಲ ಮಾತುಂಟು ಇಂಗು ತೆಂಗು ಇದ್ದರೆ ಮಂಗನು ಅಡುಗೆ ಮಾಡ್ತದೆ ಅಂತ ಯಾವ ಮಂಗ ಮಾಡಿದ್ದುಲ್ಲ ಅಲ್ಲಿ ಉಂಡವನು ಇಲ್ಲ ಅದರರ್ಥ ಇಂಗು ತೆಂಗಿನ ತನಕ ಅಡುಗೆ ಎಲ್ಲ ಸಾಮಾಗ್ರಿ ಸಿಗ್ತದೆ ಅಂತಂತನು ಜೀನಂಗಡಿಯವನು ಅವನ ಹತ್ರ ಸಾಮಾನು ಮಾತ್ರ ಇರೋದು ಇವ ಹೇಳಿದ ನಾನು ಸಾಮಾನು ತಗೊಂಡು ಹೋಗಿ ಅಡುಗೆ ಮಾಡೋದಕ್ಕಿಂತ ನೀನೇ ಒಂದು ಅಡುಗೆ ಮಾಡಿ ಬಡಿಸ್ಬಿಡಿ ಇಲ್ಲೇ ಊಟ ಮಾಡ್ತೀನಿ ಅವ್ನು ಹೇಳಿದ ಸಾಮಾನು ಮಾತ್ರ ಇರೋದು ನನ್ನ ಹತ್ರ ಮಾಡ್ಲಿಕ್ಕೆ ನಂಗೆ ಗೊತ್ತಿಲ್ಲ ಅದನ್ನು ಹೇಳ್ತಾರೆ ವಾದ್ಯರಾಜರು ವೇದ ಶಾಸ್ತ್ರ ಮಾತೇವ್ರು ಇರೋದಲ್ಲ ನೀನು ಏನೇನು ಕೃತಿ ಮಾಡ್ತೀಯವಲ್ಲ ದೈವಿ ಪ್ರಜ್ಞೆಯುಕ್ತವಾಗಿ ಮಾಡ್ತೀಯ ಆದರೆ ಅದು ಭಗವಂತನ ಭಜನೆ ನೀನು ಎಷ್ಟು ಓದಿದ್ದಿ ಅನ್ನುವುದು ಮುಖ್ಯವಲ್ಲ ಎಷ್ಟು ಗ್ರಂಥ ಮುಗುಚಿದ್ದಿ ಅನ್ನೋದು ಮುಖ್ಯವಲ್ಲ ಎಷ್ಟು ಅರ್ಥವಾಗಿದೆ ಅನ್ನೋದು ಮುಖ್ಯ ಅರ್ಥವಾಗುವುದು ಮುಖ್ಯವಲ್ಲ ಎಷ್ಟು ನಿನ್ನ ಅನುಷ್ಠಾನಕ್ಕೆ ಬಂದಿದೆ ಅಂತ ಮುಖ್ಯ ನಾವು ಎಷ್ಟು ನುಂಗಿದ್ದೇವೆ ಮುಖ್ಯ ಅಲ್ಲ ಎಷ್ಟು ಜೀರ್ಣ ಅನ್ನೋದು ಮುಖ್ಯ ನಾವು ಎಷ್ಟು ಹೊತ್ತು ಹಾಸಿಯಲ್ಲಿ ಹೊರಳಾಡಿದ್ದೇವೆ ಅನ್ನೋದು ಮುಖ್ಯವಲ್ಲ ಎಷ್ಟು ಹೊತ್ತು ನಿದ್ದೆ ಬಂದಿದೆ ಅನ್ನೋದು ಮುಖ್ಯ ವೇದಶಾಸ್ತ್ರಗಳ ಓದಿದರೇನು ಸಾಧನೆಗೆದು ನಿರ್ಧಾರ ಅನುಭವದಿಂದ ಪಕ್ವವಾಗಬೇಕು ಜೀವನ ಬರೀ ಪುಸ್ತಕ ಓದಿದಾಕ್ಷಣ ಜ್ಞಾನ ಬಂತು ಅಂತಿಲ್ಲ ನಾವು ಹಾಗೆ ತಿಳಿಯುತ್ತೇವೆ ಒಂದು ದೃಷ್ಟಾಂತ ನೋಡಿ ಒಬ್ಬನಿಗೆ ಈಜಾಡ್ಲಿಕ್ಕೆ ಕಲಿಯಬೇಕು ಅಂತ ಆಸೆ ನೀರು ಕಂಡ್ರೆ ಹೆದರಿಕೆ ಅವನಿಗೆ ಈಜು ಕಲಿಸೋ ಮಾಸ್ಟ್ರನ್ನ ಕರೆದು ಹೇಳಿದ ಸರ್ ನಾನು ನೀರಿಗೋ ಕೆಳಕ್ಕೋ ಕೊರಕ್ಕೋ ಕೆರೆಗೋ ಕೊಳಕ್ಕೋ ಎಲ್ಲೂ ಬರೋದಿಲ್ಲ ನಮ್ಮ ಮನೆ ಜಗಳಿಯಲ್ಲೇ ನಂಗೆ ಈಜಾಡ್ಲಿಕ್ಕೆ ಹೇಳ್ಕೊಳಿ ನಿಮಗೆ ತಿಂಗಳಿಗೇನು ಕೊಡಬೇಕು ಕೊಡ್ತೇವೆ ಈಜು ಕಲಸು ಅಂತಮ್ಮ ನೆಲದ ಮೇಲೆ ಮಲಗಿ ಈಜು ಕಲಿಕ್ಕೆ ಆಗೋದಿಲ್ಲ ಅದು ನೀರಲ್ಲಿ ಬಿದ್ದೆ ಕಲಿಯಬೇಕು ಒಂದೆರಡು ಗುಡ್ಕು ನೀರು ಕುಡಿದ್ರೂ ಅಡ್ಡಿ ಇಲ್ಲ ನಾನು ಹತ್ತಿರ ಇಡ್ತೇನೆ ಇವನಿಂದ ಮಾಸ್ಟ್ರೇ ನಿಮಗೆ ಯಾಕೆ ಅಧಿಕ ಪ್ರಸಂಗ ನಿಮ್ಗೆ ಕೊಡಬೇಕಾದ ಸಂಬಳ ಕೊಡ್ತೇನಲ್ಲ ನಾನು ಎಲ್ಲಿ ಜಾಡಿದ್ರೆ ನಿಮಗೇನು ಮಾಸ್ಟ್ರು ಸುಮನಾಥ್ರು ಹಾಳಾಗೋಗಲಿ ಹೇಳ್ಕೊಳೋದು ನಮ್ಮ ಕೆಲಸ ಅಂತ ಇವನಿಂದು ಜಗಲೀಲಿ ಮಲಗಿಸೋದು ನೋಡ್ಸ್ಕೊಡೋದು ಇಂತಿಷ್ಟು ಘನ ಅಡಿ ನೀರಿನಲ್ಲಿ ಇಂತಿಷ್ಟು ಭಾರದ ದೇಹ ಹೀಗೆ ತೇಲುತ್ತದೆ ಅಂತವ್ರು ಹೇಳೋದು ಇವ್ನು ಬರ್ಕೊಳ್ಳೋದು ಇಂತಿಷ್ಟು ಕೈಕಾಲ ಕೈಕಾಲು ಹೊಡೆದ್ರೆ ಇಂತಿಷ್ಟು ಇಂಚು ಮುಂದಕ್ಕೆ ಹೋಗ್ತದೆ ಅಂತವ್ರು ಹೇಳೋದು ಬರ್ಕೊಳ್ಳೋದು ಈ ಪ್ರಕಾರ ಎರಡು ವರ್ಷ ಈಜಿನ ಶಾಸ್ತ್ರವನ್ನೆಲ್ಲ ಕೇಳಿ ತಿಳ್ಕೊಂಡು ಎರಡು ಸಾವಿರ ಪುಟದ ಪುಸ್ತಕ ಬರೆದು ಆ ಪುಸ್ತಕವನ್ನು ನಮ್ಮ ಯೂನಿವರ್ಸಿಟಿಗಳಿಗೆ ವಿಶ್ವವಿದ್ಯಾಲಯಗಳಿಗೆ ಕಳಿಸಿದ ಅಲ್ಲಿದ್ದ ತಜ್ಞರು ನೋಡಿದರೂ ಓಹೋ ನಮ್ಮ ದೇಶದಲ್ಲೂ ಎಂಥ ಈಜು ಕಲಿತವರು ಇದ್ದಾರೆ ಎಂಬುದಾಗಿ ಈ ಎರಡು ಸಾವಿರ ಪುಟದ ಪುಸ್ತಕ ಬರೆದಂತಹ ಈಜೆನೆ ಶಾಸ್ತ್ರದ ಪಂಡಿತನನ್ನು ಕರೆಸಿ ಪದವಿದಾನ ಸಮಾರಂಭದಂದು ಅವನಿಗೆ ಡಾಕ್ಟ್ರೇಟ್ ಕೊಟ್ಟು ನೀನು ಈಜಾಡುವುದರಲ್ಲಿ ತಿಮಿಂಗಿಲ ಅಂತ ಬಿರುದು ಕೊಟ್ಟಿದ್ದಾರೆ ಅದೇ ತಿಮಿಂಗಿಲ ಜಗಲಿ ಬಿಟ್ಟು ಕೆಳಗಿಳಿದಿಲ್ಲ ಇಂಥ ತಿಮಿಂಗಿಲಗಳು ನಮ್ಮ ದೇಶದಲ್ಲಿ ಎಷ್ಟಿವೆ ಗೊತ್ತೇ ಲೆಕ್ಕ ಇಲ್ಲದಷ್ಟು ಆ ಊರಿನ ಜನರಿಗೆ ಬಹಳ ಸಂತೋಷ ಆಯಿತು ಅವರನ್ನು ಕರೆದು ಸತ್ಕಾರ ಪ್ರಾರಂಭ ಆಯಿತು ನೀವೊಂದು ತಿಮಿಂಗಿಲ್ಲ ಅಂತ ನಮಗೂ ಗೊತ್ತಿರಲಿಲ್ಲ ಎಷ್ಟು ದಿವಸ ಅಂತ ಸತ್ಕಾರ ಸಮಾರಂಭಗಳು ಹೂಮಾಲಗಳು ವೈಭವ ನಡೆಯುತ್ತಾ ಇರುವಂತೆ ಆ ಊರಿನ ಕಾಲೇಜಿನವ್ರು ಹೇಳಿದರು ನಾವೊಂದು ಈಜು ಕೊಳ ಮಾಡ್ತೇವೆ ನೀವು ಮಗ ನಮ್ಮ ಮಕ್ಕಳಿಗೂ ಈಜಾಡಲಿಕ್ಕೆ ಹೇಳಿಕೊಡಬೇಕು ಆದರೆ ನೀವು ಈಜಿನ ಪರೀಕ್ಷೆ ಪಾಸ್ ಮಾಡಿದಂಥ ಶಿಫಾರಸು ಪತ್ರಗಳು ಸರ್ಟಿಫಿಕೇಟ್ಸ್ ಬೇಕಾಗ್ತದೆ ನೀವು ಹೇಳಿದ ನಾನು ಈಗಲೇ ಪರೀಕ್ಷೆ ಕೂತ್ಕೊಳ್ಳಿಕ್ಕೆ ಸಿದ್ಧನೇ ಇದ್ದೇನೆ ಕೆರೆಗೋ ಕೊಳಕ್ಕೂ ಬರೋದಿಲ್ಲ ಅಷ್ಟೇ ಅದೇ ಅಲ್ಲೆಲ್ಲ ಬಂದು ಪರೀಕ್ಷೆ ಆಗಬೇಕು ಅಂತಿಲ್ಲ ಹತ್ತನೇ ಮಹಡಿ ಮೇಲೆ ಕುಳಿತು ಪ್ರಶ್ನೆ ಪತ್ರಿಕೆಗೆ ಉತ್ತರ ಬರೆದರೆ ಸಾಕು ನೀವು ಅಂತ ಒಪ್ಪಿದವ ಹತ್ತನೇ ಮಹಡಿಯ ಮೇಲೆ ಕುಳಿತು ಈಜಿನ ಶಾಸ್ತ್ರದ ಎಲ್ಲ ಪ್ರಶ್ನೆಗಳಿಗೆ ಸರಿಯಾದ ಉತ್ತರ ಬರೆದು ನೂರಕ್ಕೂ ನೂರು ಅಂಕಗಳು ಪಡೆದು ಈಜಾಡೋ ಪರೀಕ್ಷೆಯಲ್ಲಿ ಫಸ್ಟ್ ಕ್ಲಾಸ್ ನೀರಿಗೆ ತಗೊಂಡು ಈಗ ಹಾಕಿದರೆ ವೇದಶಾಸ್ತ್ರಗಳ ಓದಿದ ರೇನು ಪಾಂಡಿತ್ಯ ಶಬ್ದ ಪಾಂಡಿತ್ಯ ಯಾವ ಕೆಲಸ ಮಾಡ ವೇದಶಾಸ್ತ್ರಗಳು ಭಜನೆ ಅಂದರೆ ಅಖಂಡ ಸ್ಮೃತಿರೂಪವಾದ ಧಾರಣೆ ತಾನು ಏನೇನು ಮಾಡ್ತೇನೋ ಇದೆಲ್ಲವೂ ಪರಮಾತ್ಮನ ಕಣ್ಣು ಮುಂದೆ ನಡೆಯುತ್ತದೆ ಅವನಿಗೆ ಮೆಚ್ಚುಗೆ ಆಗಿಂತಿರಬೇಕು ನಮ್ಮ ಕೆಲಸ ಜನ ಮೆಚ್ಚುವುದಲ್ಲ ನನ್ನ ಮನ ಮೆಚ್ಚಬೇಕು ಅದರೊಳಗಿದ್ದು ಪರಮಾತ್ಮ ನಡೆಸಬೇಕು ಈ ದೈವಿ ಪ್ರಜ್ಞೆ ಇದ್ರೆ ನಮ್ಮಿಂದ ಯಾವ ತಪ್ಪು ಕೆಲಸ ಮಾಡಲಿಕ್ಕಾಗೋದಿಲ್ಲ ಯಾಕೆ ಆ ದೈವಿ ಪ್ರೇರಣೆ ನಮ್ಮನ್ನು ಕೆಟ್ಟ ಕೆಲಸಕ್ಕೆ ಪ್ರೇರೇಪಿಸೋದಿಲ್ಲ ಭಗವಂತ ಇದನ್ನು ನೋಡುತ್ತಾನೆ ತಪ್ಪಾಗ್ತದೆ ಅಂತ ತಿಳಿಯುತ್ತಾನವ ಅದಕ್ಕಾಗಿ ನಮ್ಮ ಧರ್ಮದಲ್ಲಿ ದೈವೀ ಪ್ರಜ್ಞೆ ಧರ್ಮ ಪ್ರಜ್ಞೆ ಎರಡಕ್ಕೆ ಬಹಳ ಮಹತ್ವ ಅವನ ಎಷ್ಟು ಗ್ರಂಥ ಓದಿದ್ದಾನೆ ಏನು ಪದವಿ ಪಡೆದಿದ್ದಾನೆ ಇದಕ್ಕೆ ಮುಖ್ಯ ಇಲ್ಲ ಮಹತ್ವ ಇಲ್ಲ ಆ ದೈವಿ ಪ್ರಜ್ಞೆ ಇರಬೇಕು ನಮ್ಮಲ್ಲಿ ಈಗ ನೋಡಿ ಸಮಾಜದಲ್ಲಿ ವೈಚಾರಿಕತೆ ವೈಜ್ಞಾನಿಕತೆ ನೈತಿಕತೆ ಮಾನವೀಯತೆ ಕೊನೆಗೆ ದೈವಿಕತೆ ವೈಚಾರಿಕತೆ ವೈಜ್ಞಾನಿಕತೆ ಈಗ ಮೊದಲಿಗಿಂತ ಹೆಚ್ಚಿದೆ ಆದರೆ ನೈತಿಕತೆ ಹೆಚ್ಚಿದೆ ಅಂತ ಹೇಳಲಿಕ್ಕಾಗೋದಿಲ್ಲ ಸಣ್ಣ ಪುಟ್ಟ ನೀತಿಯನ್ನು ಪಾಲಿಸಲಿಕ್ಕೆ ನಾಗರಿಕರು ನಾವು ಕೇಳೋದಿಲ್ಲ ಅದು ಮಾಡಿದರೆ ಅಡ್ಡಿ ಇಲ್ಲ ಮಾಡಬಹುದು ಅಂತೆ ದೊಡ್ಡ ದೊಡ್ಡ ತಪ್ಪು ಮಾಡಬಾರ್ದು ಸಣ್ಣ ಸಣ್ಣದು ಮಾಡಬಹುದು ಅಂತೆ ಹೀಗಾಗಿ ಸಣ್ಣ ಸಣ್ಣ ತಪ್ಪುಗಳೇ ಪರ್ವತಾಕಾರವಾಗಿ ಬಿದ್ದಿರುತ್ತೆ ಹಾಗೆ ಮಾಡಿದ್ರೆ ಅನೈತಿಕತೆಯನ್ನು ನಮ್ಗೆ ಕಾಣಿಸೋದಿಲ್ಲ ವೈಚಾರಿಕತೆ ವೈಜ್ಞಾನಿಕತೆ ಎಲ್ಲ ಇದೆ ಇದಕ್ಕಾಗಿ ದೃಷ್ಟಾಂತ ನೋಡಿ ಶಾಲೆಯಿಂದ ಬರುವಾಗ ಹುಡುಗ ಯಾರದೋ ಪೆನ್ ಕದ್ಕೊಂಡು ಬಂದ ತಾಯಿ ಸಿಟ್ಟಿನ ಎರಡು ಪೆಟ್ಟು ಕೊಟ್ಟು ಎಳ್ಕೊಂಡು ಬಂದು ಗಂಡರ ಮುಂದಿಲ್ಸಿಲು ಗಂಡನಿಗೆ ಹೇಳಿದ್ ನೋಡ್ರಿ ನಿಮ್ಮ ಮಗ ಯಾರ್ದೋ ಪೆನ್ ಕದ್ಕೊಂಡು ಬಂದಿದ್ದಾನೆ ಹೇಳಿ ಅವನಿಗೆ ಬುದ್ಧಿ ಅಂತ ಅಪ್ಪ ಬಂದು ಇನ್ನೆರಡು ಪೆಟ್ಲು ಕೊಟ್ಟ ಮೂರುಖ ಅವ್ರ ಇವ್ರ ಪೆನ್ ಯಾಕೆ ತಂದು ಕೊಳ್ತೀಯೋ ನೀನು ನನ್ನ ಹತ್ರ ಹೇಳಿದರೆ ನಿನಗೆ ಐವತ್ತು ಪೆನ್ ತಂದು ಕೊಡೋದಿಲ್ವೇ ಆಫೀಸಿಂದ ಅಪ್ಪ ಎಷ್ಟು ಪ್ರಾಮಾಣಿಕ ಇದ್ದು ನೋಡಿ ಮಗ ಒಂದೇ ಕದ್ದದ್ದು ಇವತ್ತು ಐವತ್ತು ಹೊಡೆದದ್ದು ಹೀಗೆ ಮಾಡಿದ್ರೆ ನಮಗೆ ಅಪರಾಧ ಅನಿಸೋದಿಲ್ಲ ತಪ್ಪು ಅನಿಸೋದಿಲ್ಲ ಅನೀತಿ ಅನ್ನಿಸೋದಿಲ್ಲ ಕ್ಷಮಿಸಬೇಕು ಎಲ್ಲ ಕಡೆಗೂ ಹಬ್ಬಿದೆ ಬರೀ ಆಫೀಸಿಗೆ ಅಂತಲ್ಲ ಊರಿನ ಭಟ್ಟರ ಮಗ ಅರ್ಚಕರ ಮಗ ಆಚಾರ್ಯರ ಮಗ ಯಾರದು ತೋಟದೊಳಗೆ ನುಗ್ಗಿ ಮಾವಿನಕಾಯಿ ಕದ್ದುಕೊಳ್ತಾನೆ ತೋಟದ ಯಜಮಾನ ಬಂದು ಕೈ ಹಿಡಿದ ನೀನಿಂತಹ ಆಚಾರ್ಯ ಭಟ್ಟದ ಮಗನಾಗಿ ಮಾವಿನಕಾಯಿ ಕದ್ದುಕೊಳ್ತಿ ನಿಮ್ಮಅಪ್ಪನ ಹತ್ರ ಹೇಳ್ತೇನೆ ನೋಡು ಹುಡುಗ ನಗ್ತಾ ಹೇಳಿದ ನೀವೇನ ಹೇಳೋದು ಬೇಡ ಅಪ್ಪ ಮರದ ಮೇಲೆ ಇದ್ದಾನೆ ಎಂದ ಇಂಥ ಒಂದು ಜನಾಂಗ ಸೃಷ್ಟಿಯಾಗ್ತಾ ಇದೆ ಏಕ ಪ್ರಕಾರ ಆ ದೈವಿ ಪ್ರಜ್ಞೆ ಇಲ್ಲದಿದ್ದರೆ ವೇದ ಶಾಸ್ತ್ರಗಳ ಓದಿದರೆ ವಾಗ್ವೈಖರಿ ಶಬ್ದ ಝರಿ ಶಾಸ್ತ್ರ ವ್ಯಾಖ್ಯಾನ ಕೌಶಲಂ ಒಳ್ಳೆಯ ವಾಗ್ಝರಿ ಇರಬಹುದು ನಿನ್ನಲ್ಲಿ ಒಳ್ಳೆಯ ಶಬ್ದ ಪಾಂಡಿತ್ಯ ಇರಬಹುದು ಇವೆಲ್ಲವೂ ಕೂಡ ಭುಕ್ತಯೇ ನಟು ಮುಕ್ತಯೇ ನಿನ್ನ ಆತ್ಮೋದ್ಧಾರಕ್ಕೆ ಸಹಾಯವಾಗುವುದಿಲ್ಲ ಎಲ್ಲ ಶಾಸ್ತ್ರಗಳ ಸಾರ ಏನು ಹೇಳುತ್ತದೆ ಭಗವಂತನ ಮಹಿಮೇನು ಹೇಳುತ್ತದೆ ಆ ದೈವೀ ಪ್ರಜ್ಞೆ ರೂಪಿಸ್ಕೊಳ್ಳಿಕ್ ಹೇಳುತ್ತದೆ ಅದರ ಅಂತಿಮ ಗುರಿ ನೆನ್ನದು ಇದು ನಮ್ಮ ಭಾರತೀಯ ಎಲ್ಲ ಸಾಧು ಸಂತರು ಎಲ್ಲ ಭಾಷೆಯಲ್ಲಿ ಸಾಹಿತ್ಯ ರಚನೆ ಮಾಡಿದ್ದಾರೆ ಭಾಷೆ ಬೇರೆ ಬೇರೆ ಇದ್ದರೂ ಅದರ ಒಳಗಿಡತಕ್ಕಂಥ ಭಾವ ಒಂದು ವೇದ ಅನಂತ ಬೋಲಿಲ ಶಾಸ್ತ್ರಗಳ ಅರ್ಥ ಇಷ್ಟೇ ವಿಠೋಭಾಷು ಶರಣ ಜಾವಿ ನಿಜ ನಿಷ್ಠೆ ನಾಮಗಾವಿ ವಿಠಲನಿಗೆ ಅಂತ ಅಂದರೆ ಅವರು ಉಪಾಸ್ಯ ದೈವತೆ ಹೆಸರು ಅನಂತರಾಮ ಪರಮಾತ್ಮ ಭಗವಂತನೇ ಶರಣು ಹೋಗಬೇಕು ನಿಜ ನಿಷ್ಠೆಯಿಂದ ಅವನನ್ನು ಭಜಿಸಬೇಕು ಚಿಂತಿಸಬೇಕು ಅದೇ ಎಲ್ಲ ವೇದಗಳ ಅರ್ಥ ಅಂತ ನ ಪಡವೆ ವೇದ ನವೇ ಶಾಸ್ತ್ರ ಬೋಧ ನಾಮಚಾ ಪ್ರಬಂಧ ಪಾಠಕರ ಏನು ಖರ್ಚಿಲ್ಲ ನಿನಗೆ ಇದರಲ್ಲಿ ಮನಸ್ಸು ನಡಿ ಮಾಡಿಕೊಂಡ್ರೆ ಸಾಕು ಎಲ್ಲ ಸಾಧು ಸಂತರುದ್ರು ಹೇಳ್ತಾರೆ ಭಗವಂತನ ದಿವ್ಯ ನಾಮ ಹೇಳು ಅದಕ್ಕೆ ಯಾವ ಹಣದ ವೆಚ್ಚವಿಲ್ಲ ಯಾವುದೇ ಶಾರೀರಿಕ ಶ್ರಮ ಇಲ್ಲ ಆ ದೈವೀ ಪ್ರಜ್ಞೆ ಜಾಗೃತಿ ಮಾಡಿಕೊಂಡ್ರೆ ಸುಖ ದುಃಖಗಳನ್ನು ಎದುರಿಸತಕ್ಕಂತಹ ಅಂತಃಕ್ತಿ ನಿಮಗೆ ಉಂಟಾಗ್ತದೆ ಅದನ್ನು ಪುರಂದರದಾಸರು ಹೇಳುವ ಕೀರ್ತನೆಯ ಒಂದು ಚರಣ ನೋಡಿ ಕಲ್ಲಾಗಿರಲು ತೋರೆಯೊಳಗೆ ಕಲ್ಲಾಗಿರಲು ಕಠಿಣ ಭವ ತೋರೊಳಗೆ ಮೆಲ್ಲನೆ ಮಾಧಮನ ಮನವ ಮೆಚ್ಚಿಸಬೇಕು ಬೆಲ್ಲವಾಗಿರಬೇಕು ಬಂಧು ಜನರೊಳಗೆ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವೇ ಎಂಥ ಸರಳ ಪದಗಳನ್ನು ಹೇಳ್ತವೆ ಕಲ್ಲಾಗರಬೇಕು ಕಠಿಣ ಸಂಸಾರದಲ್ಲಿ ಮಹಾಪ್ರವಾಹದಂತೆ ಕಷ್ಟಗಳೇ ಕಷ್ಟ ಚಿಂತನೆ ಮೇಲೆ ಚಿಂತನೆ ಬರ್ತಾ ಇರ್ತದೆ ಪ್ರಕಾರ ನೀದರಿಸಿ ಕದಲದೆ ನಿಲ್ಲಬೇಕು ಅಂತ ನನ್ನ ಮನೋಸ್ಥೈರ್ಯ ನೀರಿನ ಪ್ರವಾಹ ಬರೀ ಬರುವಾಗ ಬಂಡೆಗೆ ಬಂದು ಅಪ್ಪಳಿಸ್ತದೆ ಬಂಡೆ ನೀರಿಗೆ ದಾರಿ ಬಿಟ್ಕೊಡೋದೆಲ್ಲ ಕದಲದೆ ನಿಂತಿರ್ತದೆ ಹಾಗೆ ನೀರೇ ಬೇರೆ ದಾರಿ ಹಿಡ್ಕೊಂಡು ಹೋಗ್ತೀವಿ ಕಷ್ಟ ದುಃಖಗಳು ಬಂದಾಗ ದೈವಿ ಈ ಪ್ರಜ್ಞೆಯಿಂದ ಅಂತಸ್ಥೈರ್ಯನ್ನು ಎದುರಿಸಲಿಕ್ಕೆ ಮುಂದೆ ನಿಂತರೆ ಆ ಕಷ್ಟಗಳೇ ದಾರಿ ಬದಲಿಸ್ಕೊಂಡು ಬೇರೆ ಕಡೆ ಹೋಗ್ತಾ ದೊಡ್ಡವರ ಜೀವನದ ಘಟನೆ ನೋಡಿ ಸ್ವಾಮಿ ವಿವೇಕಾನಂದರ ಜೀವನದಲ್ಲಿ ಒಂದು ಘಟನೆ ಬರುತ್ತದೆ ಅವರೇ ಬರೆದಿದ್ದಾರೆ ಆ ಕಾಲದಲ್ಲಿ ವಿವೇಕಾನಂದರು ವಾರಣಾಸಿಗೆ ಹೋದರು ಕಾಶಿ ಒಬ್ಬರೇ ಹೋಗ್ತಾ ಇದ್ರು ಒಂದು ಕಾಡಿನ ಮಧ್ಯೆ ಮರದಿಂದ ಒಂದು ದೊಡ್ಡ ಮಂಗ ಕಳಕ್ಕೆಳೆದು ಹಲ್ಲು ಕಿರಿದು ವಿವೇಕಾನಂದ ಹಿಂದೆ ಓಡಿ ಬರ್ತದೆ ವಿವೇಕಾನಂದ ಹೆದ್ರಿಗೆ ಓಡಿದರು ಈ ಏನು ಗೊತ್ತು ನಾನು ಸನ್ಯಾಸಿ ಅಂತೆಲ್ಲ ಕಚ್ಚಿ ಅಂತ ಓಡಿದರು ಅವರು ಓಡಿದ ಕ್ಷಣ ಮರದಲ್ಲಿದ್ದು ಇನ್ನೆರಡು ಮಂಗಗಳು ಇನ್ನೊಂದು ಮರದಲ್ಲಿದ್ದ ಮಂಗಗಳು ಕೆಳಗಿಳಿದವು ಎಂಟತ್ತು ಮಂಗಗಳು ಬೆನ್ನಟ್ತಾವೆ ವಿವೇಕಾನಂದರು ಓಡ್ತಾ ಇದ್ದಾರೆ ಓಡ್ತಾ ಓಡ್ತಾ ಆಲೋಚನೆ ಮಾಡಿದರು ನಾನೆಂಥ ಸನ್ಯಾಸಿ ಮಂಗನಿಗೆ ಹೆದರಿ ಓಡುವ ಸನ್ಯಾಸಿ ನಾನೆಂಥ ಸನ್ಯಾಸಿ ಹೀಗಂತ ಕರೆಕ್ಟ್ರೆ ತಿರುಗಿ ನಿಂತುಬಿಟ್ರು ಒಂದು ಸಾವಿರ ವಿವೇಕಾನಂದ ತಿರುಗಿ ನಿಂತರೆ ಒಂದು ಮಂಗನೂ ಕೆಳಗಿಲ್ಲ ಎಲ್ಲ ಮರದ ಮೇಲೆ ವಿವೇಕಾನಂದರೆ ಕಷ್ಟ ತಾಪತ್ರ ಯಾತ್ನಿಗೆ ಓಡಲಿಕ್ಕೆ ಶುರು ಮಾಡಿದರೆ ಕೂತದ್ದೆದ್ದೆಲ್ಲ ನಿನಗೆ ಬೆನ್ನಟ್ತದೆ ಒಂದು ಸಲ ತಿರುಗಿ ನೋಡೋದು ಏನು ಅಂತ ಎಲ್ಲ ನಿನ ಬಿಟ್ಟು ಓಡಿ ಹೋಗ್ತದೆ ಪ್ರಕಾರ ಅದಕ್ಕೆ ದಯವಿ ಪ್ರಜ್ಞೆ ನಿನ್ನ ಜಾಗ್ರತೆದು ಅದಕ್ಕೋಸ್ಕರ ಆ ಕಷ್ಟಗಳನ್ನು ಎದುರಿಸುವಂಥ ಸ್ಥೈರ್ಯನೇನೋ ತುಂಬಿರಬೇಕೇಕ ಪ್ರಕಾರ ಕರಗ್ತದೆ ದೂರ ಹೋಗ್ತದೆ ಏಕ ಪ್ರಕಾರ ಅದು ಕಲ್ಲಾಗಿರಬೇಕು ಕಠಿಣ ಭವ ತೊಳಗೆ ಸಂಸಾರಿಗಳಿಗೆ ಪುರಂದ್ರದ ಹರ್ಕೊಡುವ ಭಾಗ್ಯವಿದ ಬಿಲ್ಲಾಗಿರಬೇಕು ಬಲ್ಲವರಲಿ ಎಷ್ಟು ದೊಡ್ಡ ಮಾತನಾಡಿದ ಜ್ಞಾನಿಗಳು ಮುಂದೆ ಬಾಗಬೇಕು ಬಾಗೋದನ್ನು ತಲೆ ಬಗ್ಗೋದು ದೇಹ ಬಗ್ಗೋದು ಕಾಲು ಹಿಡಿಯೋದು ಹಿಂಗೆ ಅರ್ಥ ಅಲ್ಲ ನಿನ್ನ ಮನಸ್ಸು ಅವರ ಕುರಿತ ಆದರವನ್ನು ಹೊಂದಬೇಕು ಅವರೆಂಥ ಜ್ಞಾನಿ ಅಂತ ದೊಡ್ಡವರು ಹೇಗೆ ಸಮಾನ ತಿದ್ದುತ್ತಾರೆ ನೋಡಿ ವಿವೇಕಾನಂದರ ಬಳಿ ಒಬ್ಬ ವಿದ್ಯಾರ್ಥಿ ಬರ್ತಾರೆ ವಿದ್ಯಾರ್ಥಿಗಳು ಅಂದರೆ ವಿವೇಕಾನಂದರಿಗೆ ಬಹಳ ಪ್ರೀತಿ ಭವಿಷ್ಯ ಜನಾಂಗ ಇದು ಅಂತ ಬೆನ್ನು ತಟ್ಟಿ ಏನು ತಮ್ಮ ನಿಮ್ಮತ್ರ ಒಂದು ಪ್ರಶ್ನೆ ಉಂಟು ಏನು ಪ್ರಶ್ನೆ ಮಗು ಕೇಳು ಇನ್ನೇನಿಲ್ಲ ಸ್ವಾಮೀಜಿ ನಾನು ಯಾರಿಗೂ ತಲೆ ಬಗ್ಗೋದಿಲ್ಲ ಏನು ಹೇಳ್ತೀರಿ ಬೇಷನ್ ಬೆಂತಟ್ಟಿದ್ರು ನನಗೆ ನಿನ್ನಂಥವೇ ಬೇಕು ತಲೆ ಬಗ್ಗಿ ತಗ್ಗಿ ನಡೆಯೋದು ಪ್ರಾಣಿಗಳ ಲಕ್ಷಣ ತಲೆ ಎತ್ತಿ ನಡೆಯೋದು ಮನುಷ್ಯನ ಲಕ್ಷಣ ನೀನು ಯಾರಿಗೂ ತಲೆ ಬಗ್ಗಬೇಡ ಹಾಗಾದ್ರೆ ನಾನು ಏನು ಮಾಡಲಿ ಎಂದ ನಿಮಗೇನಾದ್ರು ಮಾಡಬೇಕು ಅಂತ ಇಚ್ಛೆ ಇದ್ದರೆ ತಲೆ ಬಗ್ಗಿಸೋದು ಬೇಡ ಬೆಳಿಗ್ಗೆ ಎದ್ದು ತಲೆ ಎತ್ತಿ ಮ್ಯಾಲ ನೋಡು ಆಕಾಶ ನೋಡು ಅಂದರು ಇವನಿಗೆ ಅರ್ಥ ಆಗಿಲ್ಲ ಮೇಲೆ ನೋಡು ಅಂತಾರಲ್ಲ ಯಾಕೆ ಗೊತ್ತಾಗಲಿಲ್ಲ ಪ್ರಾಮಾಣಿಕ ಇದ್ದವ ಇವೇ ನೋಡ್ತಾಯಿರು ಸಮಯ ಸೀಸಿದ್ರೆ ಒಂದು ಗಂಟೆ ನೋಡು ಅವಕಾಶ ಇದ್ರೆ ಒಂದು ಅರ್ಧ ದಿವಸ ನೋಡು ದಿನವಿಡೀ ಆಕಾಶ ನೋಡ್ತಾಯಿರು ಇನ್ನೊಮ್ಮೆ ಭೇಟಿ ಆಗೋಣ ಆ ವಿದ್ಯಾರ್ಥಿ ಪ್ರಾಮಾಣಿಕನಿದ್ದ ನಿತ್ಯ ಮನೆಗೆ ಬರೋದವ ತನ್ನ ಸ್ನಾನ ಎಲ್ಲ ಮುಗಿದ ಮೇಲೆ ಅಂಗಳದಲ್ಲಿ ಬಂದು ಆಕಾಶ ನೋಡೋದು ಕಂಟೆಗಟ್ಟಲೆ ನೋಡುತ್ತಾ ಇದ್ದ ಕೆಲವು ತಿಂಗಳಾಯಿತು ನೋಡ್ತಾ ಇದ್ದ ಅವನಿಗೆ ತಿಳಿಯದಂತೆ ಅವನ ಮನಸ್ಸು ಆಕಾಶದಂತೆ ವ್ಯಾಪ್ತ ನಿರ್ಲಿಪ್ತ ಹೀಗಾಗಲಿ ಪ್ರಾರಂಭವಾಯಿತು ಒಂದು ದಿನ ಹೊಳೆಯಿತು ಈ ಅನಂತ ಆಕಾಶದ ಕೆಳಗೆ ಮುಕ್ಕಾಲು ಜಲ ಒಕ್ಕಾಲು ನೆಲ ಆ ಒಕ್ಕಾಲು ನೆಲದಲ್ಲಿ ನವಖಂಡ ಪೃಥ್ವಿ ಆ ನವಖಂಡದಲ್ಲಿ ನನ್ನದೊಂದು ಜಂಬೂದ್ವೀಪ ಭರತಖಂಡ ಭರತಖಂಡದಲ್ಲಿ ಒಂದು ದಕ್ಷಿಣ ಭಾರತ ದಕ್ಷಿಣ ಭಾರತದಲ್ಲಿ ಒಂದು ಕರ್ನಾಟಕ ಕರ್ನಾಟಕದಲ್ಲಿ ಒಂದು ದಕ್ಷಿಣ ಕನ್ನಡ ಜಿಲ್ಲೆ ಆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಊರು ಕಿನ್ನಿಗೋಳಿ ಕಿನ್ನಿಗೋಳಿಯಲ್ಲಿ ಒಂದು ಬಡಾವಣೆ ಆ ಬಡಾವಣೆಯಲ್ಲಿ ಒಂದು ಕೇರಿ ಆ ಕೇರಿಯೊಳಗೊಂದು ಬೀದಿ ಆ ಬೀದಿಯ ಬದಿಯಲ್ಲಿ ನನ್ನದೊಂದು ಮನೆ ಆ ಮನೆಯೊಳಗೊಂದು ಕೋಣೆ ಆ ಕೋಣೆಯೊಳಗೊಂದು ಮಂಚ ಮಂಚದ ಮೇಲೆ ನಾನು ನಾನು ಎಷ್ಟು ಚಿಕ್ಕವ ಇದು ಎಷ್ಟು ದೊಡ್ಡದು ಕ್ಷಣ ಕಾಲದಲ್ಲಿ ಅವರಿಗೆ ತಿಳಿಯದಂತೆ ಸೃಷ್ಟಿಯ ವ್ಯಾಪಕತೆಯ ಅದ್ಭುತ ಅಚಿಂತ್ಯವಾದ ಅದೃಶ್ಯ ಶಕ್ತಿಯ ಕುರಿತು ತಲೆ ಬಗ್ಗಿತು ಮರುದಿನ ವಿವೇಕಾನಂದ ಬರುವಾಗ ತಲೆ ತಗ್ಗಿಸಿ ಬರ್ತಾ ಇದ್ದಾರೆ ಓಡಿ ಬಂದು ವಿವೇಕಾನಂದ ಬೆಂತಟ್ಟಿದ್ರು ಏನೋ ಯಾರಿಗೂ ತಲೆ ಬಗ್ಗೋದಿಲ್ಲ ಅಂದಿಲ್ಲ ಮಗ ಈಗ ಯಾಕೆ ತಲೆ ಬಗ್ಗಿಸ್ತೀನಿ ಅವರು ಹೇಳಿದ್ರು ಸ್ವಾಮೀಜಿ ನಾನು ತಲೆ ಎತ್ತಿ ನಡೆಯುವ ಕೆಲಸ ಏನು ಮಾಡಿದ್ದೆ ಈ ಪ್ರಪಂಚದಲ್ಲಿ ನಾನು ಅನ್ನುವುದು ಒಂದು ಬಿಂದು ಕೂಡ ಅಲ್ಲವಲ್ಲ ಪ್ರಪಂಚದ ಭೂಪಟದಲ್ಲಿ ನನ್ನನ್ನು ಗುರುತಿಸುವ ಸಣ್ಣ ರೇಖೆಯೂ ಇಲ್ಲವಲ್ಲ ವಿವೇಕಾನಂದರು ಆ ಹುಡುಗನ ಅಪ್ಪಿಕೊಂಡ್ರು ಮಗು ಈ ಕ್ಷಣದಲ್ಲಿ ನೀನು ಭಕ್ತನಾದೆ ಭಕ್ತಿ ಅಂದ್ರೆ ಗಂಟೆ ಜಾಗಣಗಳ ಪ್ರಸಾದದಿಂದ ಪರ್ಯಾವಸಾರ ಹೊಂದತಕ್ಕಂಥದ್ದಲ್ಲ ಒಂದು ಬೃಹತ್ ಶಕ್ತಿಯ ಮುಂದೆ ತನ್ನ ಅಲ್ಪತ್ವದ ಅರಿವಾಗುವುದಕ್ಕೆ ಭಕ್ತಿ ಅಂತ ಅನಂತನಾದ ಪರಿಪೂರ್ಣನಾದ ಪರಮಾತ್ಮನ ಮುಂದೆ ಅಪೂರ್ಣನಾದ ಸಾಂತನಾದ ತನ್ನ ಯೋಗ್ಯತೆ ತಿಳ್ಕೊಂಡು ಆ ಮಹಾನ್ ಶಕ್ತಿಗೆ ಮಣಿಯತಕ್ಕಂಥದ್ದೇ ಭಕ್ತಿ ಅದು ಭಜನೆ ಅದನ್ನು ವಾದರಾಜರು ಸಾರವೋ ಸಾರ ಬಂಧ ಶಾಸ್ತ್ರ ದಿವ್ಯ ಸೃಷ್ಟಿಯಲ್ಲಿ ನಾನೂ ಕೂಡ ಅವನ ಕೈಯ ಕರಕುಶಲತೆಯನ್ನು ಸಿದ್ಧ ಮಾಡಿದ ಒಂದು ವಸ್ತು ನಾನು ಭಗವಂತನಿಗೆ ಸೇರಿದವ ಲಕ್ಷ್ಮೀರಮಣಗೋವಿಂದ ಗೋವಿಂದ ಈ ಪ್ರಜ್ಞೆ ಜಾಗೃತವಾಗತಕ್ಕಂಥದಕ್ಕೆ ಭಕ್ತಿ ಅಂತ ಪಂಡರೀನಾಥ ಭಗವಾನ ಶ್ರೀ ಭಜನೆ ಶಾಸ್ತ್ರ ವಿಚಾರಗಳೆಲ್ಲ ಆಲೋಡ್ಯ ಸರ್ವಶಾಸ್ತ್ರೀ ವಿಚಾರ್ಯ ಪುನಃ ಪುನಃ ಇದಂ ಸುರಿ ಸ್ಪನ್ನಂ ಧೇಯೋ ನಾರಾಯಣ ಹರಿ ನಾರಾಯಣೋ ಹರಿ ಎಲ್ಲ ಶಾಸ್ತ್ರ ವಿಚಾರ ಮಥನ ಮಾಡಿದಾಗ ಇದಕ್ಕೆಲ್ಲ ಕಾರಣೀಭೂತನಾದ ಆ ನಾರಾಯಣ ನರನ ಅಯನ ಗತಿ ಯಾರ ಕಡೆಗೆ ಹೋಗ್ತದೋ ಅವನೇ ನಾರಾಯಣ ಅದ ಅವನ ಕಡೆಗಿರಬೇಕ ಗತಿ ಸೂರ್ಯ ಉತ್ತರಕ್ಕೆ ಹೋದ ಉತ್ತರಾಯಣ ದಕ್ಷಿಣಕ್ಕೆ ಹೋದ ದಕ್ಷಿಣಾಯನ ನಾವು ರಾಮನ ಕಡೆಗೆ ಹೋದರೆ ರಾಮಾಯಣ ಹಾಗದು ಗತಿ ಅದು ಅಯನ ಗತಿ ಪರಮಾತ್ಮನ ಕಡೆ ಆ ದೈವಿ ಪ್ರಜ್ಞೆ ಅದು ವೈಚಾರಿಕತೆಗಿಂತ ವೈಜ್ಞಾನಿಕತೆಗಿಂತ ಮಾನವೀಯತೆ ನೈತಿಕತೆಗಿಂತ ಆಚೆ ಎದ್ದು ದೈವಿಕತೆ ಆ ದೈವಿಕತೆ ಒಂದಿನಲ್ಲಿ ಉಂಟಾದರೆ ಎಲ್ಲದರಲ್ಲೂ ದೈವ ಸನ್ನಿಧಾನ ಪರಮಾತ್ಮನ ಸನ್ನಿಧಾನ ನೋಡ್ತಿ ನೀವು ಉಂಡು ಹುಟ್ಟದ್ದೆಲ್ಲ ಅಖಂಡನ ಭಜನೆ ಆಗ್ತದೆ ಕಂಡದ್ದೆಲ್ಲ ಹರಿಯ ರೂಪವಾಗ್ತದೆ ಇಂಥ ದೈವಿ ಪ್ರಜ್ಞೆಯನ್ನು ನಮ್ಮಲ್ಲಿ ವೃದ್ಧಿ ಮಾಡಿಕೊಳ್ಳಿಕ್ಕೆ ನಮ್ಮ ಪೂರ್ವಜರು ವೇದಾರ್ಥಗಳನ್ನು ತಿಳಿಯಲಿಕ್ಕಾಗದೇ ಇದ್ದವರಿಗೆ ಅದನ್ನು ಅರಿಯಲೋಸ್ಕರವಾಗಿ ಭಾರತ ಭಾಗವತಾದಿಗಳ ನಿರ್ಮಾಣವಾಯಿತು ಅದೂ ತಿಳಿಯದಿದ್ದಾಗ ಭಕ್ತಿಪಂಥದ ಮಹತ್ವದಿಂದ ವಿಚಾರ ಮಾಡಿ ಮಾಡಿ ಮಾಡಿ ಬಹು ವಿಚಾರದಿಂದ ಕೊನೆಗೆ ಸಿದ್ಧವಾಯಿತು ಆಲೋಢ್ಯ ಸರ್ವಶಾಸ್ತ್ರೀ ವಿಚಾರ ಚ ಪುನಃ ಪುನಃ ವೈಚಾರಿಕತೆಯ ಚಿಂತನೆಯಲ್ಲಿ ನಮ್ಮ ಪೂರ್ವಜರದ್ದು ಲೋಕಹಿತಕ್ಕಾಗಿ ವಿಚಾರದ ಚಿಂತನೆ ಈಗ ನಮ್ಮಲ್ಲಿ ತುಂಬ ವಿಚಾರವಾದಿಗಳು ಅಂತ ಇದ್ದಾರೆ ನೋಡಿ ಅದು ವ್ಯಕ್ತಿಕೇಂದ್ರಿತ ಸಮಾಜಕ್ಕೆ ಹಿತಕಾರವಾಗಿರತಕ್ಕಂಥದ್ದಿದ್ದರೆ ಅವನಿಗೆ ಯಾರನ್ನೂ ಉದ್ವೇಷಿಸುವುದಿಲ್ಲ ಸಮಾಜದ ಹಿತವೇ ತನ್ನ ಹಿತ ಸಮಾನದಲ್ಲಿ ತಾನೊಬ್ಬ ವ್ಯಕ್ತಿ ಅಂತಳೆ ವೈಚಾರಿಕತೆ ವ್ಯಕ್ತಿ ಕೇಂದ್ರಿತವಾದರೆ ಇದು ವಿನೋದಕ್ಕಾಗಿ ಒಂದು ದೃಷ್ಟಾಂತ ಇಲ್ಲಿರುವ ವಿನೋದದ ವಿಚಾರ ಬಿಡಬೇಕು ಮುಖ್ಯವಾದ ತಾತ್ವಿಕ ವಿಚಾರ ಸ್ವೀಕಾರ ಮಾಡಬೇಕು ಒಬ್ಬ ವಿಚಾರವಾದಿ ಬಿರು ಬಿಸಿಲಲ್ಲಿ ಬರ್ತಾ ಇದ್ದ ಒಂದು ದೊಡ್ಡ ಮಾವಿನ ಮರದ ಕಡೆಗೆ ನೆರಳಿತ್ತು ಅಲ್ಲಿ ಸ್ವಲ್ಪ ಮಲಗಿದ ತಂಗಾಳಿ ತೀಡ್ತಾ ಇತ್ತು ಗಾಢ ನಿದ್ದೆ ಬಂತವನೇ ಒಂದು ಎರಡು ಗಂಟೆ ವಿಶ್ರಾಂತಿಯಿಂದ ಎದ್ದು ಕೂತ್ಕೊಂಡಾಗ ಮನಸ್ಸು ವಿಚಾರ ಲಹರಿಯ ಹೋಗ್ತಾ ಇದೆ ಇದರಗಡೆ ನೋಡ್ತಾನೆ ಒಂದು ಹುಲ್ಲು ಚಾವಣಿಯ ಮನೆಯ ಮೇಲೆ ಈ ಬೂದಿ ಕುಂಬಳಕಾಯಿ ಬಳ್ಳಿ ಬಿಟ್ಟಿದ್ದಾನೆ ಕಿರು ಬೆರಳ ಗಾತ್ರದ ಬಳ್ಳಿಗೆ ಹತ್ತು ಹತ್ತು ಕೆ ಜಿ ತೂಗತಕ್ಕಂಥ ಬೂದಿ ಕುಂಬಳಕಾಯಿ ನೇತೃತ್ವಿದೆ ಇದು ದೊಡ್ಡ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಮಾವಿನಕಾಯಿ ಈ ವಿಚಾರವಾದ ಈ ವಿಚಾರ ಜಾಗ್ರವಾಯ್ ಜಾಗೃತವಾಯಿತು ದೇವರೇ ಹಿಂಗೆ ಸೃಷ್ಟಿ ಮಾಡಲಿಕ್ಕೆ ಯಾರು ಹೇಳಿಕೊಟ್ರು ಯಾರ್ಯಾರಿಗೆ ಎಷ್ಟೆಷ್ಟು ಹೊರಲಿಕ್ಕಾಗ್ತದೆ ಅಷ್ಟೇ ಕೊಡಬೇಕು ಬೇಡವ ಹರಿದು ಕೆಳಕ್ಕೆ ಬೀಳುವ ಬಳ್ಳಿಗೆ ಹತ್ತು ಹತ್ತು ಕೆ ಜಿ ಭಾರದ ಕುಂಬಳಕಾಯಿ ಕೊಟ್ಟಿದ್ದಿ ಸುದೃಢವಾದ ಬಲಿಷ್ಠವಾದಂಥ ಈ ಮಾವಿನ ಮರಕ್ಕೆ ಸಣ್ಣ ಸಣ್ಣ ಕಾಯಿ ಕೊಟ್ಟಿದ್ವಿ ಕಬ್ಬು ಕೊಟ್ಟಿದ್ದಿಯಲ್ಲ ಅದಕ್ಕೊಂದು ಹಣ್ಣು ಕೊಟ್ಟರೆ ನೆನಪು ಗಂಟೆನು ಖರ್ಚಾಗ್ತಿತ್ತು ನಾವು ಕಬ್ಬು ತಿಂದು ಹಣ್ಣು ತಿಂದು ಹೋಗ್ತಿತ್ತಲ್ಲ ಕಬ್ಬಿಗೆ ಹಣ್ಣು ಕೊಟ್ಟಿಲ್ಲ ಚಿನ್ನ ಒಳ್ಳೆಯ ಬಣ್ಣ ಕೊಟ್ಟಿದ್ಯಲ್ಲ ಅದಕ್ಕೊಂದು ಪರಿಮಳ ಕೊಟ್ಟಿದ್ದರೆ ನಾವು ಮೂಗಿನ ಒಳಗೂ ಒಂದು ಒಡವೆ ಮಾಡಿಕೊಂಡು ಹಾಕ್ಕೊಳ್ತಿತ್ತಲ್ಲ ಚಿನ್ನಕ್ಕೆ ಪರಿಮಳವಿಲ್ಲ ಕಬ್ಬಿಗೆ ಹಣ್ಣಿಲ್ಲ ಯಾರ್ಯಾರು ಎಷ್ಟೆಷ್ಟು ಹೊರಬೇಕೋ ಅಷ್ಟು ಕೊಡುವ ನ್ಯಾಯ ನಿನ್ನಲ್ಲಿಲ್ಲ ನಿನಗದೆಲ್ಲ ಹೇಳೋಣ ಅಂದರೆ ಆಗ ನಾನೂ ಇರಲಿಲ್ಲ ಇದೆಲ್ಲ ಅವ್ಯವಸ್ಥೆ ಆಯಿತು ಹೀಗಿವನ ವಿಚಾರಳಹರಿ ಬರ್ತಾ ಇರುವಂತೆ ತಂಗಾಳಿ ಬೀಸಿತು ಮಾವಿನ ಮರದ ಒಂದು ದೋರೆ ಇನ್ನೂ ಸರಿ ಹಣ್ಣಾಗಲಿಲ್ಲ ಆ ದೋರೆ ತೊಟ್ಟು ಕಳಚಿ ಇವನ ನಡು ನೆತ್ತಿ ಮೇಲೆ ಠಾಪನ್ನು ಬಿದ್ದುಬಿಡಿತು ಹಾಗೆ ಇವನಿಗೆ ಕಣ್ಣು ಬಿಟ್ಟಾಗ ಈ ಸೃಷ್ಟಿಯೆಲ್ಲ ಹದಿನಾಲ್ಕು ಸೃಷ್ಟಿಯು ಕಾಣಿಸ್ತು ಲೋಕ ಯಂಕ ಪ್ರಕಾರ ಎದ್ದು ಕೂತವ ಕೈ ಮುಗಿದ ದೇವರೇ ನಿನ್ನಲ್ಲಿ ನ್ಯಾಯ ಉಂಟು ಧರ್ಮ ಉಂಟು ನೀತಿ ಉಂಟು ಈ ಮಾವಿನ ಮರಕ್ಕೆ ಕುಂಬಳಕಾಯಂತ ಕಾಯಿ ಕೊಟ್ಟಿದ್ದರೆ ನನ್ನ ಸಮಾಧಿ ಆಗ್ತಿತ್ತು ನಿನ್ನ ಸೃಷ್ಟಿಯಲ್ಲಿ ನ್ಯಾಯವಿದೆ ಜಯ ಭಗವನ್ ನನ್ನ ತೊರಟು ನಮ್ಮಲ್ಲಿ ವಿಚಾರವಾದ ವ್ಯಕ್ತಿ ಕೇಂದ್ರ ಜ್ಞಾನಗಳ ವಿಚಾರ ಸುಖಿನ ಹಸ್ಸಾಗುತ್ತೋ ಎಲ್ರಿಗೂ ಆನಂದ ಸುಖ ಕೊಡತಕ್ಕಂಥ ವಸ್ತುನೇನು ಸಾರ ಓ ಭವ ಬಂಧ ವಿಮೋಚ ಸಾರ ಆ ದೈವಿ ಪ್ರಜ್ಞೆ ಹೊಂದುವುದು ಸಕಲ ಶಾಸ್ತ್ರದ ಸಾರ ಸಾರೋ ಭವ ದೈವಿ ಪ್ರಜ್ಞೆ ಹೊಂದುವುದಕ್ಕೆ ದೇವರ ಸ್ಮರಣೆ ಅಂತ ಹೇಳೋದು ಮಾನಸಿಕ ಕ್ರಿಯೆದು ಸ್ಮರಣೆ ಶ್ರವಣ ಕೀರ್ತನೆ ಎಲ್ಲ ಹೇಳೋರು ಕೇಳೋರೆಲ್ಲ ಬೇಕಾಗ್ತದೆ ದೈವಿ ಸ್ಮರಣೆಗೆ ಮನಸ್ಸೊಂದಿದ್ರೆ ಸಾಕು ನಾವು ಎಲ್ಲಿದ್ದೇವೆ ಅನ್ನೋದು ಮುಖ್ಯವಲ್ಲ ನಮ್ಮ ಮನಸ್ಸು ಎಲ್ಲಿದೆ ಅಂತ ಮುಖ್ಯ ಒಂದೆಡೆ ಇಬ್ಬರು ಗೆಳೆಯರು ಹೋಗ್ತಾ ಇದ್ರು ಅಲ್ಲೊಂದು ಕಡೆ ಪುರಾಣ ಪ್ರವಚನವೋ ಹರಿಕಥೆಯೋ ನಡೀತಾ ಇತ್ತು ಒಬ್ಬ ಗೆಳೆಯರು ಹೇಳಿದ ಒಳ್ಳೆಯ ವಿಚಾರ ಕೇಳಲಿಕ್ಕೆ ಸಿಗ್ತದೆ ನಾವಲ್ಲಿ ಹೋಗೋಣ ಅದು ಏ ಒಳ್ಳೆದ ನಾನು ಬರೋದಿಲ್ಲಪ್ಪ ನಾನಿವತ್ತು ಆಟದ ಕ್ಲಬ್ಬಿಗೆ ಬರ್ತೇನೆ ಅಂತ ಹೇಳಿದ್ದೇನೆ ನನಗೆ ಗೆಳೆಯರಲ್ಲಲ್ಲಿ ಕಾದಿರ್ತಾರೆ ನಾನಲ್ಲಿ ಹೋಗಬೇಕಾಗಿದೆ ಅಂತ ಒಬ್ಬ ಆಟದ ಕ್ಲಬ್ಬಿಗೆ ಹೋದ ಇನ್ನೊಬ್ಬ ಹರಿಕಥೆಗೆ ಬಂತ ಅಲ್ಲಿ ಆಟದ ಕ್ಲಬ್ನಲ್ಲಿ ಮೊದಲೇ ಮೆಂಬರ್ ಬಂದವರು ತುಂಬಿ ಹೋಗಿದ್ರೆ ಇವನಿಗೆ ಅವಕಾಶ ಆಗಲಿಲ್ಲ ಇನ್ನು ಆ ಕ್ಲಬ್ಬಿನ ಹೊರಗೆ ಕೂತ್ಕೊಂಡು ನಾನು ವ್ಯರ್ಥ ಇಲ್ಲಿಗೆ ಬಂದದ್ದು ನನ್ನ ಗೆಳೆಯ ಇಷ್ಟೊತ್ತಿಗೆ ಹೋಗಿ ದೇವರ ವಿಚಾರ ಕೇಳಿ ಭಕ್ತಿ ಪ್ರೇಮದಿಂದ ಭಗವತ್ ಪ್ರಜ್ಞೆ ಹೊಂದುತ್ತಾ ಇದ್ದಾನೆ ಅವರಂಥ ಪುಣ್ಯವಂತ ನಾನು ಇಲ್ಲಿಗೆ ಬಂದದ್ದು ವ್ಯರ್ಥ ಆಯಿತು ಅಂತ ಆ ಕ್ಲಬ್ನಲ್ಲಿ ಕೂತ್ಕೊಂಡು ಹರಿಕತೆಯ ಚಿಂತನೆ ಮಾಡ್ತಾನೆ ಈ ಹರಿಕತೆಗೆ ಬಂದವ ಇಷ್ಟೊತ್ತಿಗೆ ಆಟ ಶುರುವಾಗಿರಬಹುದು ಏನು ಕಾಪಿ ಗೀಪಿ ಕುಡಿಯುತ್ತಾ ಇದ್ದಾನೋ ಏನೋ ನಾನು ಯಾಕೆ ಇಲ್ಲಿಗೆ ಬಂದನೋ ಅಲ್ಲಿ ಹೋದರೆ ಒಳ್ಳೇದಿತ್ತು ಇವರಿಬ್ಬರಲ್ಲಿ ಯಾರು ಅಂದರೆ ಒಳ್ಳೆಯವರು ಅಂದರೆ ಕ್ಲಬ್ಬಿಗೆ ಹೋದರೂ ಅಡ್ಡಿ ಇಲ್ಲ ಹರಿಕತೆ ಚಿಂತನೆ ಮಾಡು ಹರಿಕತೆಗೆ ಬಂದು ಕ್ಲಬ್ನೂ ನೆನಪು ಮಾಡ್ಕೊಳ್ಬೇಡ ಅಂತ ಹೇಳಬೇಕಾಗ್ತದೆ ಯಾಕಂದರೆ ನಿಮ್ಮ ಮನಸ್ಸು ಅಲ್ಲಿ ನೀನು ಇರ್ತಕ್ಕಂಥದ್ದು ನೀ ಎಲ್ಲೇ ಇರು ಎಂತೂ ಇರು ಸ್ಮರಣೆ ಪರಮಾತ್ಮಂದಿರಲಿ ಅಂತ ಅಂಥ ಸ್ಮರಣೆಯನ್ನು ನಿರಂತರ ಇಟ್ಟುಕೊಂಡವ ಭಕ್ತ ಪ್ರಹ್ಲಾದ ಆ ಪ್ರಹ್ಲಾದರೆ ವ್ಯಾಸತೀರ್ಥರಾಗಿ ಅವರೇ ರಾಘವೇಂದ್ರರಾಗಿ ಅವತಾರ ಮಾಡುತ್ತಾರೆ ಆ ಭಕ್ತ ಪ್ರಹ್ಲಾದ ಚರಿತ್ರೆಯನ್ನು ಪ್ರಾರಂಭ ಮಾಡುವಾಗ ತಾವುಗಳೆಲ್ಲ ಶ್ರದ್ಧೆಯಿಂದ ಕರತಾಡನಯುಕ್ತವಾಗಿ ಭಗವಂತನ ನಾಮ ಸಂಕೀರ್ತನೆಯನ್ನು ಹೇಳಿ ಭಕ್ತ ಪ್ರಹ್ಲಾದ ಕಥಾವಸ್ತು ಪ್ರವೇಶ ಮಾಡುತ್ತೇವೆ ಎಲ್ಲರೂ ಚಪ್ಪಾಳೆ ಇಕ್ಕಿ ಭಜನೆಯಲ್ಲಿ ಭಾಗವಹಿಸಬೇಕು ನರಸಿಂಹ ನರಸಿಂಹ ಸಿಂಹ ಎಲ್ಲ ಗ್ರಹಗಳ ಅಂತರ್ಯಾಮಿ ಆಗಿರುವವ ಲಕ್ಷ್ಮೀ ನರಸಿಂಹ ಎಂತಹ ಗ್ರಹಬಾಧಿಗಳಿದ್ದರೂ ಪರಾರ್ದವಿದ್ದರೂ ಕೂಡ ನರಸಿಂಹನ ಸ್ಮರಣೆ ಮಾತ್ರದಿಂದ ಅವೆಲ್ಲ ಕ್ಷೀಣವಾಗ್ತಾವೆ ಅಂತ ಶಾಸ್ತ್ರಗಳು ಹೇಳ್ತಾವೆ ನರಸಿಂಹ ನರಸಿಂಹ ಸರ್ವಜ್ಞತೆ ಸರ್ವವ್ಯಾಪಕತೆ ನಾನು ಎಲ್ಲ ತಿಳಿದಿದ್ದೇನೆ ನಾನು ಎಲ್ಲ ಕಡೆ ಇದ್ದೇನೆ ಇದನ್ನು ಸ್ಪಷ್ಟಪಡಿಸಲೋಸ್ಕರವಾಗಿ ಪ್ರಹ್ಲಾದರ ಪ್ರಾರ್ಥನೆಯಂತೆ ಪರಮಾತ್ಮ ಬಂದವ ಹಿರಣ್ಣ್ಯಕಶ್ಮನ್ನು ಕೊಲ್ಲಿ ಬಂದದ್ದಲ್ಲ ಅದು ಗೌಣ ವಿಚಾರ ಅದಕ್ಕೆ ದೇವರೇ ಬರಬೇಕು ಅಂತಿಲ್ಲ ಸಾವು ಮನುಷ್ಯನಿಗೆ ಕಟ್ಟಿಟ್ಟದ್ದು ನನಗೆ ಸಾವೇ ಬರಬಾರ್ದು ಅಂತ ಒಂದು ಪ್ರಯತ್ನ ಇತ್ತು ಬಂದದ್ದು ಪ್ರಹ್ಲಾದನಿಗಾಯಿ ಅವರೆಂದೊರಳಿದನುಡದಿಂದ ಚೈತನ್ಯ ಪ್ರಕಟವಾಗಬೇಕು ಅಂತ ಬಂದದ್ದವ ಹಾಗೆ ನಾವು ಭಕ್ತಿಯಿಂದ ಬೇಡಿದಾಗ ಈ ಶರೀರವೆಂಬ ಸ್ತಂಭ ಒಡೆದು ದೈವಿ ಪ್ರಜ್ಞೆ ಹೊರಹೊಮ್ತದೆ ನರಸಿಂಹ ನರಸಿಂಹ ಹರಿಪರ ಬ್ರಹ್ಮ ನಾರಾಯಣ ಹರಿಪರ ಬ್ರಹ್ಮ ಲಕ್ಷ್ಮೀ ರಮಣ ಗೋವಿಂದ ರಮಾರಮಣ ಗೋವಿಂದ ಲಕ್ಷ್ಮೀರಮಣ ಗೋವಿಂದ ಯಾರ ಗೋವಿಂದ ಗೋವಿಂದ ಅಂತ ಹೇಳೋದಿಲ್ಲ ಅವನು ಸಂಸಾರ ಗೋವಿಂದ ಗೋವಿಂದ ಶಬ್ದ ಎಲ್ಲ ಅರ್ಥದಿಂದಲೂ ಹೇಳಲ್ಪಟ್ಟಿದೆ ಅನಂತನಾಮನಾಗಿರ್ತಕ್ಕಂಥ ಪರಮಾತ್ಮ ಸನಕಾದಿಗಳ ಶಾಪದಿಂದ ವೈಕುಂಠದ ಮಹಾದ್ವಾರವನ್ನು ಕಾಯುವ ಮುಕ್ತದ್ವಾರವನ್ನು ಕಾದಿರುವ ಭಗವಂತನ ಪಾರ್ಶ್ವದರು ಜಯ ವಿಜಯರು ಸನಕಾದಿ ಋಷಿಗಳಿಗೆ ಅವಮಾನ ಮಾಡಿದ ಕಾರಣದಿಂದ ರಾಕ್ಷಸ ಯೋನೆಯಲ್ಲಿ ಹುಟ್ಟಬೇಕಾಯಿತು ಮೋಕ್ಷದ ವೈಕುಂಠ ಧಾಮದಲ್ಲಿದ್ದರೂ ಕೂಡ ಭಗವಂತನಿಗೆ ಬೇಕಾದವರಿಗೆ ನೋವಾದರೆ ಪರಮಾತ್ಮನ ಶಿಕ್ಷಿಸದೆ ಬಿಡುವುದಿಲ್ಲ ನಿಷ್ಕಾಮಿಗಳಾದ ಸನಕಾದಿಗಳು ನಾರಾಯಣ ದರ್ಶನಕ್ಕೆ ಬಂದಾಗ ಜಯ ವಿಜಯರು ಸಾಧು ಸಂತರನ್ನು ನಿಂದಿಸ್ತಾರೆ ಅದಕ್ಕಾಗಿ ರಾಕ್ಷಸ ಯೋನಿಯಲ್ಲಿ ಹುಟ್ಟಬೇಕಾಯ್ತವರು ಮೂರು ಜನ್ಮದಲ್ಲಿ ಅಸುರತ್ವವನ್ನು ಹೊಂದಿ ನನ್ನ ದ್ವೇಷವನ್ನೇ ಸಾಧಿಸಿ ಕೊನೆಗೆ ನನ್ನಿಂದಲೇ ನೀವು ಮುಕ್ತರಾಗ್ತೀರಿ ಭಗವಂತನ ಭಕ್ತರು ತಪ್ಪು ಮಾಡಿದರೆ ಅವರನ್ನು ಶಿಕ್ಷಣ ಕೊಟ್ಟು ಶಿಕ್ಷೆ ಕೊಟ್ಟು ಉದ್ಧಾರ ಮಾಡ್ತಾನೆ ಸುಜೀವಿಯಾದವನು ತಪ್ಪು ಮಾಡಿದರು ಭಗವದ್ಗೀತೆ ಹೇಳ್ತದ್ನೊಡೆಯದು ಅಪಿಚೇತ್ ಸುಧುರಾಚಾರೋ ಭಜತೆ ಮಾಮನನ್ ನಿಭಾಕ್ ಸಾಧುರೇವ ಸವಂತವ್ಯ ಸಮ್ಯಕ್ ಸು ವ್ಯವಸ್ಥಿತೋಯ್ ಸಹ ಕ್ಷಿಪ್ರಂ ಭವತಿ ಧರ್ಮಾತ್ಮ ಒಳ್ಳೆಯ ಜೀವರು ಕೆಟ್ಟವರ ಸಹವಾಸಕ್ಕೆ ಬಿದ್ದು ಅನಿರೀಕ್ಷಿತವಾಗಿ ಅವರಿಂದ ತಪ್ಪುಗಳಾದರೂ ಕೂಡ ಭಗವಂತನನ್ನು ಶರಣು ಹೋಗಿ ಆ ಪಾಪಗಳಿಗೆ ಪರಿಮಾರ್ಜನೆ ಮಾಡಿಕೊಳ್ತಾರೆ ಅದಕ್ಕಾಗಿ ಜ್ಞಾನಿಗಳು ಕೂಡ ಲೋಕಾದರ್ಶಕ್ಕಾಗಿ ಹುಟ್ಟಿ ಬರ್ತಾರೆ ಅದೇ ಪ್ರಹ್ಲಾದನೂ ಭಗವದಾಜ್ಞೆಯಂತೆ ರಾಘವೇಂದ್ರ ಸ್ವಾಮಿಗಳಾಗಿ ಅವತಾರ ಮಾಡ್ತಾರೆ ಸಾಮಾನ್ಯರಿಗೆ ಕಾಣಿಸ್ತದೆ ನಮಗೂ ಪುನರುಜನ್ಮ ಇದೆ ನಾವು ಹುಟ್ಟಿ ಬಂದಿದ್ದೇವೆ ಅಂದಮೇಲೆ ನಾವು ಹಿಂದೇನೋ ಆಗಿರಬೇಕು ಅದಕ್ಕೆ ನಮ್ಮದು ಅವತಾರವೋ ಏನೋ ಅಂತ ಕಾಣಿಸ್ತದೆ ಕೆಲವರಿಗೆ ಮುಕ್ತರು ಹುಟ್ಟುವುದಕ್ಕೂ ನಾವು ನೀವು ಹುಟ್ಟುವುದಕ್ಕೂ ತುಂಬ ವ್ಯತ್ಯಾಸ ಇದೆ ನಮಗೆ ಹುಟ್ಟಿ ಹುಟ್ಟಿ ಅಭ್ಯಾಸವಾಗಿ ಹುಟ್ಟಲಿಕ್ಕೆ ಭಯವೇ ಇಲ್ಲ ಜ್ಞಾನಿಗಳಿಗೆ ಹುಟ್ಟಿ ಬರಲಿಕ್ಕೂ ಗೊತ್ತುಂಟು ಹೋಗಲಿಕ್ಕೂ ಗೊತ್ತುಂಟು ಈ ಪರೀಕ್ಷೆ ಕೂತ್ಕೊಳ್ಳುವ ವಿದ್ಯಾರ್ಥಿಗಳಲ್ಲಿ ಮೂರು ತರಹದ ವಿದ್ಯಾರ್ಥಿಗಳಿ ಒಂದನೇ ವರ್ಗದ ವಿದ್ಯಾರ್ಥಿ ಚೆನ್ನಾಗಿ ಪಾಠ ಪ್ರವಚನೆಗೆ ಲಕ್ಷ ಕೊಟ್ಟು ಅಧ್ಯಯನ ಮಾಡಿ ಪರೀಕ್ಷಾ ಕೇಂದ್ರಕ್ಕೆ ಬಂದು ಕೂತ್ಕೊಳ್ಳುವಾಗ ನಿರ್ಭಯವಾಗಿ ಬಂದು ಕೂತಿರ್ತಾನೆ ಎಂಥ ಪ್ರಶ್ನೆ ಬಂದರೂ ಉತ್ತರಿಸ್ತೀನಿ ಪರೀಕ್ಷೆ ಭಯವೇ ಇಲ್ಲ ಎರಡನೇ ವರ್ಗದ ವಿದ್ಯಾರ್ಥಿ ಇದ್ದಾನೆ ಅವನಿಗೆ ಪರೀಕ್ಷೆ ಮೊದಲನೇ ದಿನವೇ ಜ್ವರ ಬರೋ ಬೇರೆಲ್ಲ ದಿನ ಹುಷಾರಿಡ್ತಾನ ತಾಯಿ ಮಾತರಿಗೆ ಈ ಥರ ತಿನ್ನಿಸಿ ಅಪ್ಪ ಖರ್ಚಿಗೆ ನಾಲ್ಕು ರೂಪಾಯಿ ಐದು ರೂಪಾಯಿ ಹೆಚ್ಚು ಕೊಟ್ಟು ಬೆಂದು ತಟ್ಟಿ ಹೇಳಿದ್ರೆ ಏನು ಹೆದರಬೇಡ ನೀ ಪರೀಕ್ಷೆ ಕೂತರೆ ಸಾಕು ಪಾಸಾಗ್ತಿ ನಾವು ಸತ್ಯನಾರಾಯಣ ಕಥೆ ಹೇಳ್ಕೊಂಡಿದ್ದೇವೆ ಆ ದೇವರು ನಿನ್ನ ಕೈ ಬಿಡೋದಿಲ್ಲ ಅದು ತಟ್ಟಿದಾಗ ಅವನಿಗೆ ಇದ್ದಕ್ಕಿದ್ದ ದೈವಿ ಪ್ರಜ್ಞೆ ಬಂದು ನಿಂತಲ್ಲೇ ಮೂರು ಸಹ ತಿರುಗಿ ಪ್ರದಕ್ಷಿಣೆ ಮಾಡಿ ತಂದೆ ತಾಯಿಗಳ ಕಾಲ ಹಿಡಿದು ಅಣ್ಣಂದ್ರೆ ಅಕ್ಕಂದರಿಗೆಲ್ಲ ನಮಸ್ಕಾರ ಮಾಡಿ ದಾಲಿಯಲ್ಲಿ ಬರುವ ಕತ್ತೆ ಕುರಿ ಕೋಣ ಏನು ಸಿಗುತ್ತೋ ಮುಟ್ಟಿ ಮುಟ್ಟಿ ನಮಸ್ಕಾರ ಮಾಡಿ ಯಾರ ಪುಣ್ಯದಿಂದಾದರೂ ಪಾಸಾದರೂ ಸಾಕು ಅಂತ ಹೆದರಿ ಹೆದರಿ ಬಂದು ಪರೀಕ್ಷೆ ಕೂತುಕೊಳ್ತಾನೆ ಅವನಿಗೆ ಪರೀಕ್ಷೆಯ ಹೆದರಿಕೆ ಮೂರನೇ ವರ್ಗದ ವಿದ್ಯಾರ್ಥಿ ಇದ್ದಾನೆ ಅವನಿಗೆ ಪರೀಕ್ಷೆಯ ಹೆದರಿಕೆಯೇ ಇಲ್ಲ ಯಾಕೆಂದರೆ ನಾನು ಹೊಸದಾಗಿ ಕೂತ್ಕೊಳ್ಳೋದಲ್ಲ ಇದು ಎಷ್ಟೋ ಸಲ ಕೂತಿದ್ದೆ ಮೊನ್ನೆ ಮಾರ್ಚಲ್ಲಿ ಕೂತಿದ್ದೇನೆ ಮುಂದಿನ ಸೆಪ್ಟೆಂಬರ್ಗೆ ಬರ್ತೇನೆ ನನಗೇನು ಭಯ ಅಂತ ನಾವು ನೀವೆಲ್ಲ ಮೂರನೇ ವರ್ಗದ ವಿದ್ಯಾರ್ಥಿಗಳು ಹಾಗಾಗಿ ಹುಟ್ಟಿ ಧೈರ್ಯ ನಮಗೆ ಮಹಾಪುರುಷರು ಲೋಕಹಿತಕ್ಕಾಗಿ ಹುಟ್ಟತಕ್ಕಂಥ ಜಯ ಶಾಪಗ್ರಸ್ತರಾಗಿ ಜನಿಸುವಂತೆ ಶಂಕುಕರ್ಣನಾಮಕನಾದ ಕರ್ಮಜ ದೇವತೆ ಬ್ರಹ್ಮದೇವರ ವಿದಿರಣಲ್ಲಿ ಅವಿನೀತನಾಗಿ ವಿನೀತತ್ವವನ್ನು ಬಿಟ್ಟು ತಪ್ಪು ಮಾಡಿದನಾದ್ದರಿಂದ ನೀನು ಅಸುರ ಕುಲದಲ್ಲಿ ಭೂಲೋಕದಲ್ಲಿ ಜನಿಸಿ ಜನರಿಗೆ ಭಕ್ತಿ ಮಾರ್ಗ ಪ್ರಚೋದನೆ ಮಾಡೆಂಬುದಾಗಿ ಶಪಿಸಿದ ಕಾರಣದಿಂದ ಆ ಶಂಖುಕರ್ಣ ನಾಮಕ ಕರ್ಮಜ ದೇವತೆಯೇ ಪ್ರಹ್ಲಾದನಾಗಿ ಹುಟ್ಟುತ್ತಾನೆ ಹಿರಣ್ಯಕಶು ಹಿರಣ್ಯಕಶ್ಯು ಭೀಕರವಾದ ತಪಸ್ಸು ಮಾಡ್ತಾನೆ ದ್ರೋಣ ದ್ರೋಣಾಚಲ ಪರ್ವತದಲ್ಲಿ ಕುಳಿತುಕೊಂಡು ಸತೇ ಪೇ ಮಂದರ ದ್ರೋಣ್ಯ ತಪದಾರುಣಂ ಭೀಕರವಾದ ಹಿಂಸಾಮಯವಾಗಿ ದೇಹವನ್ನು ಕ್ಲೇಷಭಾಜನವಾಗಿಸಿಕೊಂಡು ತಪಸ್ಸು ಮಾಡ್ತಾನೆ ಬ್ರಹ್ಮದೇವರ ಕುರಿತವನು ತಪಸ್ಸು ಮಾಡಿದ್ದು ಈ ಸೃಷ್ಟಿಗೆ ಕಾರಣನಾದ ಚತುರ್ಮುಖ ಬ್ರಹ್ಮ ಪರಬ್ರಹ್ಮನಭಿಯಲ್ಲಿ ಹುಟ್ಟಿದವ ಚತುರ್ಮುಖ ಬ್ರಹ್ಮನೇ ಸರ್ವೋತ್ತಮನಲ್ಲ ನಾರಾಯಣನೇ ಪರಬ್ರಹ್ಮ ಇವ ಚತುರ್ಮುಖ ಬ್ರಹ್ಮನಗುರು ತಪಸ್ಸು ಮಾಡ್ತಾ ಇತ್ತ ಕಮಲನಾಭ ಚತುರ್ಮುಖ ಬ್ರಹ್ಮ ಪರಮಾತ್ಮನ ನಾಭಿ ಕಮಲದಲ್ಲಿ ಹುಟ್ಟಿದವ ಹಿರಣ್ಯಕಶ್ಮೀರ ತಪಸ್ಸಿಗೆ ಒಲಿದು ಏನು ಬೇಕೋ ವರ ಕೇಳು ಅಂತಾನೆ ಅವ ಕೇಳಿದ ವರ ಏನು ಗೊತ್ತೇ ಹಣ ಸಂಪತ್ತು ಭೋಗ ಅಲ್ಲ ಮರಣ ಹಗಲಿರುಳು ಹೊರಗೊಳಗೆ ಧರೆಯಲಿ ಗಗನ ದಲಿಸುರನ ಕೈಯಲಿ ಜಗನುಮಯ ಕೊಡು ಸಾಯದಂತಿರೇ ಹಗಲು ರಾತ್ರಿ ಮೇಲೆ ಕೆಳಗೆ ದಿಕ್ಕುಗಳು ಯಾವ ಕಾರಣದಿಂದ ಬ್ರಹ್ಮದೇವರು ಹಾಗೆ ಆಗಲಿ ಎಂದರು ಇವನಿಗೆ ಸಂಶಯ ಇಷ್ಟು ಬೇಗ ನನ್ನನ್ನು ಕೊಲ್ಲುವ ಮಾರ್ಗ ಬೇರೆ ಉಂಟೋ ಏನೋ ಅಂತ ಹೇಳಿದು ಮತ್ತೆ ಯಾಕೆ ಹಾಗ ಮೃಗ ನಾಗ ನಿಕಾರಾದಿ ನಿನ್ನ ಸೃಷ್ಟಿ ಮಾಡದ ಎಷ್ಟೋ ವಿಷ ಜಂತುಗಳಿವೆ ಕ್ರೂರ ಮೃಗಗಳಿವೆ ಅವುಗಳಿಂದರೂ ನನಗೆ ಸಾವು ಬರಬಾರದು ಅಂತ ಹಾಗೆ ಆಗಲಿಲ್ಲ ಬ್ರಹ್ಮ ಇವನಿ ಮತ್ತೆ ಸಂದೇಹ ನಿನ್ನ ಯ ಸೃಷ್ಟಿ ನಿಕರಗಳನ್ನ ಕೋಲಾದ ತೇರ ನೀನು ಏನೇನು ಸೃಷ್ಟಿ ಮಾಡಿದ್ಯೋ ಆ ನಿನ್ನ ಸೃಷ್ಟಿಯೊಳಗಿದ್ದ ಯಾವ ವಸ್ತುವು ನನ್ನ ಕೊಲ್ಲಬಾರದು ಬ್ರಹ್ಮದೇವರ ನಸನಕ್ಕೂ ಹಾಗೆ ಆಗಲಿ ಎಂದರು ಯಾಕೆಂದರೆ ನನ್ನ ಈ ಭೌತಿಕ ಸೃಷ್ಟಿಯಲ್ಲಿ ಯಾವುದೂ ನಿನ್ನ ಕೊಲ್ಲೋದಿಲ್ಲ ನನ್ನನ್ನೇ ಸೃಷ್ಟಿ ಮಾಡಿದ ಒಬ್ಬ ಇದ್ದಾನೆ ಅವನೇ ನೋಡಿಕೊಳ್ಳಿ ಅಂತ ಇವನು ವರ ಕೊಟ್ಟ ಪ್ರಕಾರ ಆ ಸುರಯೋನೆಯಲ್ಲಿ ರಾಕ್ಷಸ ಯೋವನೆಯಲ್ಲಿ ಹುಟ್ಟಿದಂತಹ ಹೆಣ್ಣು ಪರಬ್ರಹ್ಮನ ಕುರಿತಾದ ಜ್ಞಾನ ಇಲ್ಲ ಯಾಕಂದರೆ ಆ ಜ್ಞಾನ ಭಗವಂತನೇ ಕೊಡತಕ್ಕಂಥದ್ದು ಮತ್ತ ಸ್ಮೃತಿಜ್ಞಾನ ಮಪೋಹ ನಂಚ ವೈದಿಕ ಧರ್ಮದ ಸನಾತನ ಹಿಂದೂ ಧರ್ಮದ ಸಾರ ಸರ್ವಸ್ವವಾದ ಭಗವದ್ಗೀತೆಯ ಹದಿನೈದನೇ ಅಧ್ಯಾಯದಲ್ಲಿ ಮತ್ತ ಸ್ಮೃತಿಜ್ಞಾನ ಮಪೋಹ ನಂಚ ನಿನಗೆ ಸ್ಮರಣೆಯನ್ನು ಜ್ಞಾನವನ್ನು ವಿಸ್ಮೃತಿಯನ್ನು ಕೊಡತಕ್ಕಂಥವ ನಾನು ಅಂತ ಆದ್ದರಿಂದ ನಮ್ಮ ಮಿದುಳೊಳಗಿದ್ದು ಈಶ್ವರಃ ಮನ ಬುದ್ಧಿಅಹಂಕಾರ ಚಿತ್ತವೆಂಬ ಅಂಧಃಕರಣ ಚತುಷ್ಟಯ ಹೃದಯದಲ್ಲಿ ನಾನೇ ಇದ್ದು ನನ್ನನ್ನು ಪ್ರೇರೇಪಿಸುತ್ತೇನೆ ಮಿದ್ರಳೊಳಗೂ ಅವನೇ ಹೃದಯದೊಳಗೂ ಅಹಂ ವೈಶ್ವನೂ ಪ್ರಾಣಿ ನಾಂ ದೇಹಮಶ್ರಿ ಪ್ರಾಣಪಾನಸಮುಕ್ತ ಪಶಾಮ್ಯ ಚತುರ್ವಿಧಂ ನಾ ಉಣ್ಣು ಆಹಾರ ರಸ ವಿಭಜನೆ ಮಾಡಿ ಜೀವೋತ್ತೇಜಕವಾದ ದ್ರವ್ಯವನ್ನು ಜೀವರಿಗೆ ಕರುಣಿಸುವ ಸಾವನ್ನು ಮುಂದೂಡಿದ್ದಲ್ಲ ಸಾವೇ ಬರಬಾರದು ಅಂತ ಒಂದು ಪ್ರಯತ್ನ ಇದು ಬರೀ ಕಥೆ ಅಲ್ಲ ನಾವು ನೀವೆಲ್ಲ ಸಾವನ್ನು ಎದುರಿಸುವ ಧೈರ್ಯ ನಮಗಿಲ್ಲ ಸಾವು ಯಾವಾಗ ಬಂದರೂ ನಮಗೆ ಬೇಡ ಅನ್ನಿಸ್ತದೆ ತೊಂಬತ್ತೊಂಬತ್ತು ವರ್ಷದ ಮುದುಕ ಸತ್ತರೆ ಪತ್ರಿಕೆಯಲ್ಲಿ ಪೇಪರಲ್ಲಿ ಬರ್ತದೆ ಶೋಚನೆಯ ಮರಣ ಇನ್ಯಾವಾಗ ಸಾಯುವುದು ಅಂಥೇಳಿ ತೊಂಬತ್ತೊಂಬತ್ತರಳ ಸತ್ತರದ ಶೋಚನೀಯವೇ ಅದು ಶೋಚನೆಯೇ ಅಲ್ಲ ಯೋಚನೆಯ ಇಷ್ಟು ಕಾಲ ಹೆಂಗೆ ಬದುಕಿದ ಅಂತ ಆಲೋಚನೆ ಮಾಡಬೇಕು ಆ ಸಾವು ಸನ್ನಿಹಿತವಾದ ಮುದುಕನಿಗೆ ಡಾಕ್ಟರ್ನ ಕಲಿಸಿದರು ಡಾಕ್ಟ್ರೆಲ್ಲ ಪರೀಕ್ಷೆ ಮಾಡಿ ಹೇಳಿದರು ಇದು ರೋಗವಲ್ಲ ಇದು ಸಾವು ನಮ್ಮಲ್ಲಿ ರೋಗಕ್ಕೆ ಔಷಧ ಉಂಟು ಔಷಧ ಇಲ್ಲ ಆ ಮುದುಕನ ಅಂತಿಮ ಸಂದೇಶ ಏನು ಅಂತ ಕೇಳಿ ನೀವು ಆ ಪ್ರಕಾರ ನಡೆಯಿರಿ ಅಂತ ಹೇಳಿ ಡಾಕ್ಟ್ರು ಹೊರಟು ಎಲ್ಲ ಮೊಮ್ಮಕ್ಕಳು ಸುತ್ತ ನಿಂತು ಕೇಳಿದರು ಅಜ್ಜ ನೀ ಬದುಕೋದಿಲ್ಲ ಅಂತ ಡಾಕ್ಟ್ರು ಹೇಳಿದ್ದಾರೇ ನಿನ್ನ ಅಂತಿಮ ಸಂದೇಶ ನಮಗೆ ಹೇಳು ನಾವು ಆ ಪ್ರಕಾರ ನಡೆಯುತ್ತೇವೆ ಮುದುಕ ಅಂತಿಮ ಸಂದೇಶ ಏನು ಹೇಳ್ದು ಗೊತ್ತೇ ಬೇಟೆ ಡಾಕ್ಟ್ರಲ್ಲಿ ಎತ್ತಂದು ಬಲ್ಲೆ ಬಕೋರಿ ಡಾಕ್ಟ್ರಲ್ಲಿ ಎತ್ತಂದು ಹತ್ತಿರ ಸಾವುದು ಸ್ಪೆಷಲಿಸ್ಟ್ ಯಾರು ಆರು ಮಾತು ಮತ್ತೆ ಪರೀಕ್ಷೆ ಮಲ್ತು ಬಂಡಿರಿ ಸುರುತಾರ್ದಾದ ಬಂತೀರ ಏನಲ್ಲ ಆತೇ ಪನ್ನಿ ನಮಗೆಲ್ಲ ಕ್ಲಾಸ್ಮೇಟ್ ನಮ್ಮ ಒಂಜೇ ಬೂಕ್ ಓದಿ ನಮ್ಮ ಒಂದು ಸೀಕತ್ತ ಸಾವು ಇಜ್ಜಿ ಡಾಕ್ಟ್ರಿಗೆ ದಾನೆಲ್ಲ ಮಲ್ಪಡು ಅಂತ ಡಾಕ್ಟ್ರ್ ದಾದಾಮಲ್ಪಳಿ ಎರಡ್ ಮಾತ್ರೆ ಕೊರಿಯಿರೋದು ಕೊಂಜಿ ಮಾತ್ರೆ ಇತ್ತ ಕೊರ್ಲ ಪುಲ್ಲ ಕಂಡ ಲೆಕ್ಕಂಡಿ ಕೊರಲಿಲ್ಲ ಅರೆ ಗೊತ್ತೊಂದು ಒಂದು ಲೆಕ್ಕ ಅಂದ್ಕೊತ್ತಾದಾಮಲ್ಪಳಿ ಏನು ಮಾಡ್ತೀನಿ ಈ ಸಾವಿನ ಸಮಸ್ಯೆನ ಗೆಲ್ಲುತ್ತೇನೆ ಅಂತ ಮರಣಬಾರದ ತೆರಳಿ ಶಾಶ್ವತು ಬ್ರಹ್ಮದೇವರಿಂದ ವರವನ್ನು ಪಡೆಯುತ್ತಾನೆ ಇನ್ನು ನನಗೆ ಸಾವಿಲ್ಲ ಎಂಬುದಾಗಿ ಹರ್ಷಿಸಿ ಬರ್ತಾ ಇರುವಂತೆ ದಾರಿಯಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ತಪಸ್ವಿ ಬೆನ್ನು ಬಗ್ಗಿದೆ ಕಾಯ ಕುಗ್ಗಿದೆ ಶಿರ ತಗ್ಗಿದೆ ಆದರೆ ಮನ ಹಿಗ್ಗಿದೆ ಅವನನ್ನು ಕಂಡು ಬಾಯಿಂದ ನಾರಾಯಣ ನಾರಾಯಣ್ ನಾರಾಯಣ ಅಂತ ಹೇಳ್ತಾ ಇದ್ದಾನಾ ಮುದುಕ ಹಿರಣ್ಣಕ ಶುಭ ತಡದ ಎಲ್ಲಿದ್ದಾನು ನಿನ್ನ ನಾರಾಯಣ ನನಗಿಂತ ಬೇರೆ ಆ ದೇವರು ಯಾರು ನಾನೇ ಜಗತ್ತನ್ನು ಆಳುವ ದೇವರು ಎಲ್ಲಿದ್ದ ನಿನ್ನಾರಾಯಣ ಆ ಮುದುಕ ಹೇಳಿದ ಅವನಿನ್ನ ಹೊರಗಿನ ಕಣ್ಣಿ ಕಾಣಿಸೋದಿಲ್ಲ ಕಣ್ಣು ಮುಚ್ಚಿ ನೋಡು ನಿನ್ನೊಳಗಿದ್ದಾನೆ ನನ್ನ ಶತ್ರು ನನಗಾಗದವಾ ನನ್ನೊಳಗಿದ್ದಾನೆ ಹಿರಣ್ಣಕಶ ಕಣ್ಣು ಮುಚ್ಚಿದ ಕತ್ಲ ಏನು ಕಾಣಿಸಲಿಲ್ಲ ಕಣ್ಣು ತೆರೆದಾಗ ಹೊರಗಿನ ಮುದುಕನೂ ಕಾಣಿಸಲಿಲ್ಲ ಎಲ್ಲಿ ಹೋದ ಮುದುಕಾನೇನು ನಾರಾಯಣ ನಾನಾ ಮಾಯಾ ಜಾಲದಿಂದ ವರ್ತಿಸೋನಂತೆ ಮುದುಕನ ವೇಷದಿಂದ ಬಂದವ ನಾರಾಯಣ ಇರಬಹುದೇ ಎಲ್ಲಡಗಿದ್ದಿ ಎಲ್ಲಿದ್ದಿ ನೀನು ಒಳಗಿಂದ ಒಂದು ಶಬ್ದಕ್ಕೆ ಹೇಳ್ತಾ ಅಹಂ ಬ್ರಹ್ಮ ನಾನೇ ದೇವರು ಅಂತ ಅರ್ಥ ಜೀವನಿಗೆ ಹೇಳ್ತಾರೆ ತಿಳಿಯದಿದ್ದವರು ದೇವರು ಅಹಂ ಅನ್ನುವ ಅರ್ಥ ಏನು ಮಧ್ವಾಚಾರದಲ್ಲಿ ವಿವೇಚನೆ ಮಾಡತಾ ತಾತ್ಪರ್ಯದಲ್ಲಿ ಅಹೇಯ ಶಬ್ದವಾಚ್ಯ ಯಾವ ದೋಷಗಳು ಯಾವ ಹೇಯ ಗುಣಗಳು ಇಳದಿರುವ ಕಾರಣದಿಂದ ಭಗವಂತನಿಗೆ ಅಹಂ ಅಂತರಿಸುವ ನಿನ್ನೊಳಗಿದ್ದು ನಿನ್ನನ್ನು ನಡೆಸುವ ನಾನು ಅಂತ ಒಳಗಿನಿಂದ ಪ್ರಜ್ಞೆ ಜಾಗೃತವಾಗಿ ಎಚ್ಚರಿಸುತ್ತದೆ ಇದನ್ನು ಕನ್ನಡದ ಸರಳ ಹಾಡಿನಲ್ಲಿ ವರ್ಣನೆ ಮಾಡಿದ್ದ ತನ್ನ ತನ್ನೋಳಿಹಾ ಪರಮಾ ಅರಸುವಿ ಕಡ್ ಅನ್ಯಣೆ ಅರಸು ವಿ ಕಜ್ಞಾನಿ ತನ್ನೊಳಿಹಾ ಿ ಕಣ್ಣ ಮುಚ್ಚಿ ತನ್ನಂತರಂಗದಲ್ಲಿ ಕಣ್ಣ ಮುಚ್ಚಿ ತನ್ನಂತರಂಗದಲ್ಲಿ ಕಣದ ಜ್ಞಾನಿ ತನ್ನೊಳಿಹಾ ಪರಮ ಪರಮ ಮೂರ್ಖನಾದ ಹಿರಣ್ಯ ಅಹಂ ಬ್ರಹ್ಮಾಸ್ವ್ಯ ಅರ್ಥ ಆಗಲಿಲ್ಲ ಅವನಿಗೆ ನಾನೇ ದೇವರು ಅಂತ ತಿಳ್ಕೊಂಡ್ಬಿಟ್ಟ ಮದನ್ಯೋ ಜಗದೀಶ್ವರ ನನಗಿಂತ ಬೇರೆ ಯಾರ ದೇವ್ರು ಯಾರು ಆದರೆ ಆ ನಾರಾಯಣನನ್ನು ನನ್ನ ಜನ್ಮಜಾತ ಶತ್ರುವನ್ನ ಹೀಗಾದರೂ ಮಾಡಿ ಹೋಲಿಸ್ಕೊಳ್ಬೇಕು ಅದಕ್ಕಾಗಿ ಹೆಂಡತಿ ಕಯಾಧು ಅವಳಿಂದ ಅಪ್ಪಣೆ ಪಡೆದು ಮತ್ತೆ ನಾರಾಯಣನ ಕೂಡ ತಪಸ್ಸು ಮಾಡಲಿಕ್ಕೆ ಹೋಗ್ತಾನೆ ನಾರಾಯಣ ಪ್ರೀತಿಯಿಂದಲ್ಲ ದ್ವೇಷದಿಂದ ಎಂಟೇ ದಿನದಲ್ಲಿ ತಪಸ್ಸು ಅರ್ಧಕ್ಕೆ ನಿಲ್ಲಿಸಿ ಬಂದುಬಿಟ್ಟ ಸ್ನಾನಾದಿಗಳು ಮಾಡಿ ಊಟಕ್ಕೆ ಕೂತಿದ್ದಾನೆ ಈ ಘೋರ ರಾಕ್ಷಸನ ಜೊತೆಗೆ ಬಾಳ್ವೆ ಮಾಡತಕ್ಕಂತಹ ಕಯಾದು ಎಂಥ ತಪಸ್ವಿನಿ ತಾಳ್ಮೆ ಉಳ್ಳವಳು ಪತಿಯನ್ನು ಸ್ವಾಗತಿಸಿ ಸ್ನಾನಪಾನಾದಿಗಳನ್ನುಗೊಳಿಸಿ ರುಚಿಕರವಾದ ಅಡುಗೆ ಮಾಡಿ ಬಡಿಸಿದಳು ಊಟ ಕೂತಂತಹ ಹಿರಣ್ಣ ಕಸಬುವಿಗೆ ಅಡುಗೆ ಬಹಳ ರುಚಿಯಾಗಿ ಹೆಂಡತಿಯನ್ನು ಕಂಡು ಹೊಗಳ ತಾನೆ ಕೈಯಾದು ಕೈಯ ಅನ್ನ ಉಣ್ಣದ ಎಷ್ಟು ಕಾಲ ಅತ್ಯಂತ ರುಚಿಯಾಗಿದೆ ಹೆಂಡತಿಯಲ್ಲಿ ಸಲುಗಿಯಿಂದ ಎಂದು ಮಾತಾಡಿದವನಲ್ಲ ತನ್ನ ಗಂಡನ ತೃಪ್ತಿಯ ಮಾತು ಕೇಳಿ ಆ ಪತಿವ್ರತೆ ಆನಂದ ಪಡುತ್ತಾಳೆ ಸೇವಾ ಮೂರ್ತಿಯವಳು ಇದೆ ಹೀಗೆ ಮಾಡಬೇಕು ಅಂತ ವಿಧಿ ನಿಯಮ ಕಾನೂನು ಗುಣನು ಸಂವಿಧಾನಗಳು ಇಲ್ಲ ಎಲ್ಲಿ ಪ್ರೀತಿ ಉಂಟೋದು ತ್ಯಾಗದ ಲಕ್ಷಣ ಅದು ಈಗಲೂ ನಮ್ಮಲ್ಲಿ ಗಂಡ ಉಣ್ಣದೇ ತಾನು ಉಣ್ಣಬಾರದು ಅಂತ ತಿಳಿಯುವ ಸಾವಿರಾರು ಕೋಟ್ಯಂತರ ತಾಯಂದ್ರಿದ್ದಾರೆ ಅಡುಗೆ ಮಾಡಿದ್ದವರೇ ಒಂದು ವೇಳೆ ಅವಳು ಮೊದಲು ಉಂಡ್ರೆ ನಾವು ಸಾರ್ವಜನಿಕ ಹಿತಾಸಕ್ತಿ ಅಂತ ಕೋರ್ಟಿಗೆ ಕೇಸ್ ಹಾಕಲಿಕ್ಕಾಗೋದಿಲ್ಲ ಅವಳು ನನಗಿಂತ ಮೊದಲು ಉಂಡಿದ್ದಾಳೆ ಅಂತ ನೀವು ಕೋರ್ಟಿಗೆ ಕೇಸ್ ಅದು ಸುಪ್ರೀಂ ಕೋರ್ಟ್ ತನಕ ಹೋಗಿ ಆಮೇಲೆ ನಿಮಗೆ ತೀರ್ಪು ಬರ್ತದೆ ಅಡಿಗೆ ಮಾಡಿದ್ದು ಅವಳೇ ಆದ್ದರಿಂದ ಉಣ್ಣುವುದು ಅವಳದ್ದೇ ಹಕ್ಕು ಅಂತ ನಿನಗೆ ಕಾನೂನು ಹಕ್ಕನ್ನು ಹೇಳುತ್ತದೆ ಹೊರತು ತ್ಯಾಗವನ್ನು ಕರ್ತವ್ಯವನ್ನು ಪ್ರೇಮವನ್ನು ಹೇಳುತ್ತದೆ ಏನು ಅದನ್ನು ಧರ್ಮಬುದ್ಧಿ ಜಾಗೃತವಾಗಿಸ್ತದೆ ಪತಿಗದನ್ನು ಬಡಿಸಿ ಅವನ ತೃಪ್ತನಾದಾಗ ಒಂದು ಮಾತು ಕೇಳಿರಲೋ ಊಟಕ್ಕೂತಾಗ ಗಂಡ ಎಷ್ಟೇ ಕೋಪಿಷ್ಟ ಮೂರ್ಖನಾದರೂ ಕೂಡ ಊಟದ ಎಲೆ ಮೇಲೆ ಸ್ವಲ್ಪ ಸಮಾಧಾನವಾಗಿರ್ತಾರೆ ಆ ರುಚಿಗಾಗಿ ಬಗ್ತಾರೆ ಹೆಂಡತಿ ಕೈಯಾದು ಕೇಳಿದ್ಲು ಸ್ವಾಮಿ ನೀನು ತಪಸ್ಸಿಗೆ ಹೋದವರು ಅರ್ಧದಲ್ಲೇ ಬಂದಾಗಿದೆಯಲ್ಲ ಏನು ಗುರಿ ಮುಟ್ಲಿಲ್ವೇ ಏನು ತೊಂದರೆ ಆಯ್ತೆ ಅರ್ಧದಲ್ಲಿ ಯಾಕೆ ಬಂದ್ರಿ ಹಿರಣ್ಯಕ ಶುಭ ಹೇಳಿದ ಕೈಯಾದು ನಿನ್ನೆಲ್ಲ ಮುಚ್ಚಿ ಮರೆಯೇನು ನಾನು ಎಲ್ಲಿ ತಪಸ್ಸಿ ಕೂತಿದ್ರು ಅಲ್ಲಿ ಒಂದು ಮರದ ಕೆಳ ಕೂತಿದ್ದೆ ಆ ಮರದ ಎರಡು ಕೊಂಬೆಗಳು ನನ್ನ ಎರಡು ಕಿವಿ ಆಚೆ ಈಚೆ ಬದಿಯಿಂದ ಹಾದು ಹೋಗ್ತಾ ಇತ್ತು ಆ ಕೊಂಬೆಯ ಮೇಲೆ ಎರಡು ಗಿಣಿಗಳು ಕೂತಿವೆ ಎರಡು ಕೊಂಬೆಯ ಮೇಲೆ ನನ್ನ ಕಿವಿ ಕೇಳಿಸು ಹಾಗೆ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣಾಯ ಎಲ್ಲಾದರೂ ಪಕ್ಷಿಗಳು ಓಂ ನಮೋ ನಾರಾಯಣ ಅಂತ ಹೇಳಿದ್ದುಂಟ ನನ್ನ ಸಮಾಧಾನಕ್ಕೆ ಹೇಳ್ತಿರೋ ಸತ್ಯವೋ ಯಾಕೆ ನಾನು ನಿನಗೆ ಸುಳ್ಳು ಹೇಳಿ ಸತ್ಯ ಹೇಳ್ತೇನೆ ನನ್ನ ಕಿವಿ ಹತ್ರ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಈಗ ಪಕ್ಷಿಗಳು ಮರಳುತ್ತಾ ಇತ್ತು ಮೂರನೇ ಬಾರಿ ಬೇರೆ ಯಾವುದೋ ಭಕ್ಷ್ಯ ಬಡಿಸುವಾಗ ಅಲ್ಲ ಸಮಾಧಾನಕ್ಕೆ ನನಗಾಗಿ ಹೇಳ್ತಿರೋ ಪಕ್ಷಿಗಳು ಸ್ಪಷ್ಟವಾಗಿ ಹೇಳ್ತಾವ ಮನುಷ್ಯರು ಹೇಳಿದ ಹಾಗೆ ಏ ಹುಚ್ಚಿ ಎಷ್ಟು ಸಲ ಹೇಳಿ ನಿನಗೆ ಮನುಷ್ಯರು ಹಾಗೇ ಓಂ ನಮೋ ನಾರಾಯಣಾಯ ಓಂ ನಮೋ ನಾರಾಯಣ ಹೀಗೆ ಹೇಳ್ತ ಮಧ್ಯರಾತ್ರಿಯ ತನಕ ಗಂಡನಿಗೆ ಮರೆವು ಉಂಟಾದಾಗಲೆಲ್ಲ ಏನೇನೋ ಯುಕ್ತಿಯಿಂದ ಅವನ ಬಾಯಿಂದ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ಹೇಳಿಸ್ತಾ ಇದ್ರು ಮಧ್ಯರಾತ್ರಿಯ ಒಳಗೆ ನೂರೆಂಟು ಬಾರಿ ಗಂಡನ ಬಾಯಿಂದ ಓಂ ನಮೋ ನಾರಾಯಣ ತನ್ನೊಳಗಿಂದ ಬಿಡ್ತಾ ಇದ್ದಾಳೆ ಪ್ರಭೋ ಪರಮಾತ್ಮ ನನ್ನ ಪತಿಯ ತಪ್ಪನ್ನು ಕ್ಷಮಿಸ ಯದ್ದಾಗಲಿ ಬಿದ್ದಾಗಲಿ ಅಣಕದಿಂದಾಗಲಿ ಡಂಬದಿಂದಾಗಲಿ ಸಂಕೇತಕ್ಕಾಗಲಿ ಪರಿಹಾಸ್ಯಕಾಗಲಿ ಹೇಗಾದರೂ ನಿನ್ನ ನಾಮ ಹೇಳಿದವನು ಮುಕ್ತಿ ಕನ್ನಿಕೆಯ ಮದುವೆಯ ವಾದ್ಯ ಘೋಷ ನಾರಾಯಣನ ನಾಮ ಮುಕ್ತಿ ಪಡೆಯಲಿಕ್ಕೆ ಮಂಗಲವಾದ್ಯ ಇದ್ದ ನಾರಾಯಣ ನಾರಾಯಣ ನಾರಾಯಣ ಹೇಳಿ ಈ ಮಂತ್ರವನ್ನು ಗಂಡನ ಬಾಯಿಂದ ಹೇಳಿಸಿ ನಾ ಅಡಿಗೆ ಒಳ್ಳೆಯದಾಗಿ ಮಾಡಿದ್ದಕ್ಕೆ ನನ್ನ ಗಂಡನ ಬಾಯಿ ನೂರೆಂಟು ಬಾರಿ ಆ ನೆಪದಿಂದ ಭಗವನ್ನಾಮ ಹೇಳಿಸಿದೆ ಅಂತ ಆನಂದ ಪಡ್ತಾಳೆ ರಾತ್ರಿ ಸಂಸಾರ ನಿಯಮದಂತೆ ಆಕೆಗೆ ಗರ್ಭಾಧಾನವಾಗುತ್ತದೆ ಆಗ ಜನಿಸಿದವನೇ ಶಂಕುಕರ ನಮ್ಮ ಕರ್ಮದೇವತಾ ಪ್ರಹ್ಲಾದ ಅವರನ್ನು ನೋಡಿದಾಕ್ಷಣ ಹುಟ್ಟುತ್ತಲೇ ತಾಯಿಯ ಗರ್ಭ ಸಂಸ್ಕಾರದಿಂದಲೇ ನಾರಾಯಣನ ನಾಮವು ರಕ್ತಗತವಾಗಿ ಹೃದ್ಗತವಾಗಿ ಬಂದಿದೆಯಾದ್ದರಿಂದ ಹೂ ಸ್ಪರ್ಶವಾಗುವಾಗಲೇ ಮಗುವಿನ ಬಾಯಿಂದ ಸೂಕ್ಷ್ಮವಾಗಿ ಓಂ ನಮೋ ನಾರಾಯಣ ನಾಮದ ಬೀಜ ಪ್ರಹ್ಲಾದ್ರಲ್ಲಿ ಅಂಕುರಿಸುತ್ತದೆ ಮಗುವನ್ನು ತೊಟ್ಟಿಲಿಟ್ಟು ತೂಗುವಾಗ ನಾರಾಯಣನೆಂಬು ನಾಮದ ಬೀಜ ನಾರಾಯಣ ನಾರಾಯಣ ಒಂಬತ್ತು ತಿಂಗಳು ತುಂಬಿದಂತಹ ಕಯಾದು ದೇವಿಯನ್ನು ಇಂದ್ರನು ಹಿರಣ್ಯಕಶುಭನ ಮೇಲೆ ದ್ವೇಷದಿಂದ ಕಯಾದುವನು ಅಪಹರಿಸುತ್ತ ಆಗ ಮಾರ್ಗದಲ್ಲಿ ನಾರದರು ತಡೆದು ಹೇ ಇಂದ್ರ ಲೋಕೋದ್ಧಾರಕನಾದ ಮಹಾ ಇವನ ಉದರದಲ್ಲಿ ಹುಟ್ಟುತ್ತಾನೆ ಈಕೆಯನ್ನು ಅಪಹರಿಸಬೇಡ ಎಂಬುದಾಗಿ ತನ್ನ ಆಶ್ರಮಕ್ಕೆ ಕರೆತಂದು ಆ ನಾರದರ ಆಶ್ರಮದಲ್ಲಿ ಗರ್ಭಸ್ಥ ಶಿಶುವಿಗೆ ನಾರದರಿಂದ ಬೋಧೆಯಾಗಿತ್ತು ನಾಮ ಗರ್ಭದಲ್ಲ ಸಂಸ್ಕಾರ ಈಗಲೂ ನಮ್ಮ ಸಂಪ್ರದಾಯಸ್ಥರು ಸೀಮಂತೋನ್ನಯನ ಮಾಡುವಾಗ ಗರ್ಭಿಣಿಗೆ ಮನೆಯಲ್ಲಿ ವೀಣಾ ನಾದಗಳು ಮಧುರ ನಾದಗಳನ್ನೆಲ್ಲ ಅವಳು ಕೇಳುವಂತೆ ಮಾಡ್ತಾಳೆ ಅವಳು ಕೇಳಬೇಕು ಅಂತಲ್ಲ ಆ ಗರ್ಭಸ್ಥ ಶಿಶುವಿಗೆ ಶ್ರವಣೇಂದ್ರಿಯಾಗಿ ಜಾಗೃತವಾಗಿರ್ತಾಳೆ ಆ ಗರ್ಭಸ್ಥ ಸ್ಥಿತಿಯಲ್ಲೇ ಅದಕ್ಕೆ ದೈವಿ ಸಂಸ್ಕಾರ ಕೊಡಲೋಸ್ಕರವಾಗಿ ನಾದದ ಮೂಲಕವಾಗಿ ಅದನ್ನು ಪ್ರಪಂಚ ಆಹ್ವಾನಿಸ್ತಾರೋ ಒಂಬಾಗಿ ಹಾಗೆ ಆ ಗರ್ಭಸ್ಥನಾದಂತಹ ಚೇತನಕ್ಕೆ ನಾರದ ಬಿತ್ತಿದ ನಾರಾಯಣ ನಂಬೋ ನಾಮದ ಬೀಜವ ನಾರದ ಬಿತ್ತಿದ ಧರೆಯೊಳಗೆ ನಾರಾಯಣಲ್ಲಾದ ಭೂಸ್ಪರ್ಶವಾಗುತ್ತಲೇ ನಾಲಿಗೆ ನಾರಾಯಣ್ ನಾರಾಯಣ್ ನಾರಾಯಣ ನಾಮ ಇತರರಿಗೆ ಕೇಳಿಸ್ಬೇಕು ಅಂತಿಲ್ಲ ಆದ್ದರಿಂದ ಹೊರಹೊಮ್ಮತಾ ಇತ್ತು ಪ್ರಹ್ಲಾದ ಐದು ವರ್ಷದ ಬಾಲಕನಿದ್ದಾಗಲೇ ಗುರುಕುಲಕ್ಕೆ ಕಳುಹಿದರು ಅದು ಗುರುಕುಲ ಅಂದರೆ ರಾಕ್ಷಸೀ ವಿದ್ಯೆಯನ್ನು ಹೇಳ್ಕೊಡ್ತಕ್ಕಂಥ ದೇವರು ಧರ್ಮವನ್ನು ಅಲ್ಲಗಳೆಯತಕ್ಕಂಥ ಭೌತಿಕ ಭೋಗ ಸುಖವೇ ಹೆಚ್ಚಿನದ್ದು ಅಂತ ಹೇಳುವ ಹಿರಣ್ಯಕ ದೇವರು ಬೇರೆ ದೇವರಿಲ್ಲ ಅಂತ ಹೇಳಿಕೊಡುವ ನಾಸ್ತಿಕತೆಯ ಅವೈದಿಕೆಯ ಅವೈದಿಕತೆಯ ಅಸುರತ್ವವನ್ನು ಬೆಳೆಸತಕ್ಕಂಥ ಗುರುಕುಲಕ್ಕೆ ಪ್ರಹ್ಲಾದನ್ನು ಕಳಿಸಿದ್ದಾರೆ ಶುಕ್ರಾಚಾರ್ಯರ ಮಕ್ಕಳು ಚಂಡಾಮರಕರೇ ಅಲ್ಲಿಯ ಗುರುಗಳು ಪ್ರಹ್ಲಾದ ಆ ಗುರುಗಳು ಹೇಳುವ ಪಾಠಗಳನ್ನು ವಿರೋಸ್ ವಿರೋಧಗೊಳಿಸ್ತಾನೆ ಹಿರಣ್ಯಕಶ್ಯಪವೇ ದೇವರು ಅವನ ಆಜ್ಞೆ ಪಾಲಿಸುವುದೇ ಶಾಸ್ತ್ರದ ಆಜ್ಞೆ ಅವನ ಹೊರತು ಬೇರೆ ದೇವರಿಲ್ಲ ಮುಂತಾಗಿ ರಾಕ್ಷಸ ಬಾಲಕರಿಗೆ ತಪ್ಪು ತಪ್ಪಾಗಿ ಚಂಡಾಮರಕರು ಹೇಳಿಕೊಡುವಾಗ ಪ್ರಹ್ಲಾದರಿಗೆ ಅದು ಗುರುಗಳನ್ನು ಪ್ರಶ್ನೆ ಮಾಡ್ತಾರೆ ಅಲ್ಲಿ ನೋಡಿ ಪ್ರಹ್ಲಾದ ಎಂಥ ಚುರುಕು ಮನೋಭಾವದ ಎಂಥ ಕುಶಾಗ್ರಮತಿ ನಿಂದ ಸ್ತುತಿಗಳನ್ನು ತಾಳಿಕೋ ಸಂದೇಹ ಬಂದಲ್ಲಿ ಕೇಳಿಕೋ ಅಂದಿದ್ದಾರೆ ಪ್ರಹ್ಲಾದನಿಗೆ ಸಂದೇಹ ಬರ್ತದೆ ಸಂಶಯ ಅಲ್ಲ ಸಂಶಯ ಬೇರೆ ಸಂದೇಹ ಬೇರೆ ಸಂಶಯ ಬೇರೆ ನಂಬುಗೆಯನ್ನು ಅವಲಂಬಿಸಿಕೊಂಡಿರ್ತದೆ ಸಂದೇಹವು ಶ್ರದ್ಧೆಯನ್ನು ಅವಲಂಬಿಸ್ಕೊಂಡಿರ್ತದೆ ಆ ಸಂದೇಹದ ಪ್ರಶ್ನೆ ಮಾಡ್ತಾನೆ ಗುರುಗಳೇ ಚಂಡಾಮರಕರೇ ಯಾಕೆ ಈ ತಪ್ಪು ಹೇಳಿಕೊಡ್ತೀರಿ ನಮ್ಮಪ್ಪನೇ ದೇವರು ಅಂತ ಕರಿತಿರಲ್ಲ ನೀವು ಕಾಮ ಕ್ರೋಧ ಮದ ಮತ್ಸರಗಳ ವಿಕಾರ ಹೊಂದತಕ್ಕಂಥವ ದೇವರೇ ಸರ್ವಾಕಾರಣಾದ ಸರ್ವಗುಣ ಸಂಪನ್ನನಾದ ಪರಮಾತ್ಮನಲ್ಲಿ ಕೋಪತಾಪಗಳಲ್ಲಿ ತಾಪಗಳಲ್ಲಿ ಬೇಯಿತಕ್ಕಂಥ ನಮ್ಮ ತಂದೆಯಲ್ಲಿ ಇದನ್ನು ತಪ್ಪು ಹೇಳಿಕೊಡ್ತೀನಿ ಚೆಂಡಾಮರಕರು ಪ್ರಹ್ಲಾದನ್ನು ಅಪ್ಪಿಕೊಂಡ್ರು ಮಗು ನೀ ಹೇಳಿದ್ದು ಸತ್ಯ ಆದರೆ ನಿಮ್ಮಪ್ಪನಿಗೆ ಹೆದರಿ ನಾವಿದ್ನ ಹೇಳಿಕೊಡ್ತೇವೆ ಅಷ್ಟೆ ನೀ ಹೇಳಿದ ಸತ್ಯ ಪ್ರಹಲ್ಲಾದಿಯಂಥ ವಿದ್ಯಾರ್ಥಿ ನೋಡಿ ಅನ್ಯಾಯವನ್ನು ಅಧರ್ಮವನ್ನು ಪ್ರತಿಭಟಿಸುವ ಯೋಗ್ಯತೆ ಇರಬೇಕು ವಿದ್ಯಾರ್ಥಿಯಲ್ಲಿ ಆ ಶಕ್ತಿ ಆ ಕಡೆಗೆ ಬರಬೇಕು ದುರ್ದೈವದಿಂದ ನಾವು ಆಸುರಿ ವಿದ್ಯೆ ಲೌಕಿಕ ವಿದ್ಯೆ ಮಾತ್ರ ಕಲಿಯೋದಕ್ಕೆ ಮಹತ್ವ ಕೊಟ್ಟು ದೈವೀ ಪ್ರಜ್ಞೆ ಧರ್ಮ ಪ್ರಜ್ಞೆಯನ್ನು ಎಲ್ಲೂ ಯಾರು ಹೇಳ್ಕೊಡೋದಿಲ್ಲ ಹಾಗಾಗಿ ಮಕ್ಕಳಿಗೆ ಹೆಂಗೆ ನಡೀಬೇಕು ಅಂತ ಗೊತ್ತಿಲ್ಲ ಹಾಗಂತ ಈ ಕಾಲದ ಮಕ್ಕಳು ಬಹಳ ಬುದ್ಧಿವಂತರು ಹಿಂದಿನ ಕಾಲದ ಹಾಗಲ್ಲ ಕುಶಾಗ್ರಮತಿಗಳು ಶಾಲೆಯಲ್ಲಿ ಪ್ರೊಫೆಸರ್ ಕೇಳಿದರು ಪ್ರಾಚಾರ್ಯರು ಆಚಾರ್ಯರು ಕೇಳಿದರು ವಿದ್ಯಾರ್ಥಿಗೆ ಕರ್ತವ್ಯ ಮತ್ತು ಭ್ರಮೆ ಒಂದು ವಾಕ್ಯದಲ್ಲಿ ಉದಾಹರಿಸುವರು ಹುಡುಗ ಬುದ್ಧಿವಂತ ಎದ್ದು ನಿಂತ ಹೇಳಿದ ಸರ್ ನಮಗೆ ಪಾಠ ಮಾಡುವುದು ನಿಮ್ಮ ಕರ್ತವ್ಯ ನಾವು ಕೇಳ್ತೇವೆ ಅಂತ ನಿಮಗೆ ತಿಳಿದರೆ ನಿಮಗೆ ಭ್ರಮೆ ಅಂತ ಇಷ್ಟು ಬುದ್ಧಿವಂತ ಇದ್ದಾರೆ ಮಕ್ಕಳ ಈ ಕಾಲದಲ್ಲಿ ಬರೀ ಹಳ್ಳಿಯ ಹುಡುಗರು ಕೂಡ ಏನು ದಡ್ಡ್ರಲ್ಲ ಈಗ ಭಾಳ ಬುದ್ಧಿವಂತರು ಐದನೇ ಕ್ಲಾಸ್ ಓದು ಹುಡುಗನಿಗೆ ಮಾಸ್ಟ್ರು ಕೇಳಿದರು ತಂದೆ ತಾಯಿ ಗುರು ಇವರಲ್ಲಿ ಯಾರು ಶ್ರೇಷ್ಠರು ಹುಡುಗ ಹೇಳಿದ ಗುರುಗಳೇ ತಾವೇ ಶ್ರೇಷ್ಠ ಅದು ಮಾಸ್ಟ್ರಿಗೆ ಭಾಳ ಸಂತೋಷ ಆಯಿತು ಉದಾರಿಸುವ ಅವ ಹೇಳಿದ ಸರ್ ನಮ್ಮ ಮನೆಯಲ್ಲಿ ನಮ್ಮಮ್ಮ ಒಂದು ಗಂಟೆ ಕತೆ ಹೇಳಿ ನಮ್ಮ ಇಬ್ಬರನ್ನು ಮಲಗಿಸ್ತಾಳೆ ನೀವು ಸರ್ ಇಪ್ಪತ್ತು ನಿಮಿಷ ಪಾಠ ಮಾಡಿ ಮೂವತ್ತು ಮಕ್ಕಳನ್ನು ಮಲಗಿಸಿದ್ದೀರಾ ಆದ್ರಿಂದ ನೀವೇ ದೊಡ್ಡವರು ಇಷ್ಟು ಬುದ್ಧಿವಂತ ಇದ್ದಾರೆ ಈ ಕಾಲದಲ್ಲಿ ಹುಡುಗರು ಆದರೆ ಆ ಬುದ್ಧಿವಂತಿಕೆ ಯಾವ ಕಡೆಗೆ ಹೋಗ್ತದೆ ಅನ್ನೋದು ಮುಖ್ಯ ಅವ್ರಿಗೆ ಬೇಕಾದ ದೈವೀ ಪ್ರಜ್ಞೆ ಧರ್ಮ ಪ್ರಜ್ಞೆ ನಾವು ಒಂದೊಂದನೇ ಕಳ್ಕೊಳ್ತಾ ಇದ್ದೇವೆ ಮಕ್ಕಳಿಗೆ ಬೇರೆ ಎಲ್ಲ ಹೇಳ್ಕೊಡ್ತಾಯಿ ನೀನು ಯಾರು ಅಂತ ಹೇಳ್ಕೊಡೋದಿಲ್ಲ ನಿನ್ನ ಚೈತನ್ಯ ಎಂಥದ್ದು ಅಂತ ಹೇಳ್ಕೊಡೋದಿಲ್ಲ ಅದರಲ್ಲಿ ಆತ್ಮವಿಶ್ವಾಸ ದೈವಿಕತೆ ಯಾಕೆ ಕುರಿತು ತುಂಬುತ್ತಾ ಇಲ್ಲ ಜಡದಂತೆ ಮಕ್ಕಳು ಬೆಳೀತಾರೆ ಏಕ ಪ್ರಕಾರ ಯಾಕೆ ಓದ್ತೇನೆ ಅಂತ ಕೇಳಿದ್ರೆ ಮಕ್ಕಳಿಗೆ ಗೊತ್ತಿಲ್ಲ ನೀ ಕಾಲೇಜಿಗೆ ಹೋದ ಯಾಕೆ ಕೇಳಿ ಎಸ್ ಫಸ್ಟ್ ಕ್ಲಾಸ್ ಬಂದೆ ಅದಕ್ಕೆ ಕಾಲೇಜಿಗೆ ಹೋದೆ ಆಮೇಲೆ ಪಿ ಫಸ್ಟ್ ಕ್ಲಾಸ್ ಬಂದೆ ಬಿ ಎ ಆಮೇಲೆ ಬಿ ಫಸ್ಟ್ ಕ್ಲಾಸ್ ಬಂದಿದೆ ಎಮ್ ಎ ಕೊನೆಗಾದೆ ಅಮ್ಮೆ ಮಾತ್ರ ಇನ್ನೇನಾಗಲಿಲ್ಲ ಯಾಕೆ ಉದರಂಭರಣದ ವಿದ್ಯೆ ಅಷ್ಟೇ ತಿಳಿದೆ ಅಧ್ಯಾತ್ಮ ವಿದ್ಯೆ ವಿದ್ಯಾನ ನನ್ನೊಳಗಿರುವ ಶಕ್ತಿ ಎಲ್ಲರೊಳಗೂ ಇದೆ ನನ್ನ ವೈಯಕ್ತಿಕ ಆಶಾ ಆಕಾಂಕ್ಷೆಗಳಿಗೆ ಸಾಮಾಜಿಕ ಸ್ವರೂಪ ಬರಬೇಕು ಇಂಥ ಚಿಂತನೆ ಗುರುಕುಲದಲ್ಲಿ ದೊರಕಬೇಕಾದ್ದು ಅದು ಸಿಗಲಿಲ್ಲ ಅದಕ್ಕೆ ಪ್ರಹ್ಲಾದ ಪ್ರತಿಭಟಿಸುತ್ತಾನೆ ಇಡೀ ಗುರುಕುಲದಲ್ಲಿ ಎಲ್ಲ ದೈತ್ಯ ಬಾಲಕರನ್ನು ಸೇರಿಸಿಲ್ಲ ಈ ಗುರುಗಳು ಹೇಳೋದು ಸರಿಯಲ್ಲ ನಮ್ಮಪ್ಪ ಹೇಳಿಕೊಟ್ಟ ವಿದ್ಯೆಯು ಹೇಳಿಕೊಡ್ತಾರೆ ಆಸುರಿ ವಿದ್ಯೆ ಅರ್ಥ ಕಾಮಗಳ ವಿದ್ಯೆ ಸಂಸ್ಕೃತಿ ಪರಂಪರೆ ವಿಸ್ಮೃತಿ ಉಂಟಾಗಿದೆ ಕ್ಷಮಿಸಬೇಕು ಈಗಲೂ ನೋಡಿ ಅಂಬಾ ಅಂತ ಹೆಸರಿರೋದು ದೇವಿಗೆ ಜಗದಂಬೆ ಆ ಅಂಬಾ ಅಂತಕ್ಕಂಥ ಪದವೇ ನಾವು ಕನ್ನಡದಲ್ಲಿ ಅಮ್ಮ ಅಂತ ಕರೆಯೋದು ಮಾತು ನ ಮಾತೃ ಪರದೇವತ ನ ಮಾತು ಹು ಪರದೇವತ ಮಾತೃ ದೇವೋಭವ ತಾಯಿಯೇ ದೇವ್ರ ನೆಂದು ಆ ಅರ್ಥದಲ್ಲಿ ಅಮ್ಮ ಅಮ್ಮ ಅಂತ ಕರಿ ಈಗ ಪೇಟೆ ಪಟ್ಟಣದ ಮಕ್ಕಳಿಗೆ ಅಮ್ಮ ಅಂತ ಕರೀಲಿಕ್ಕೆ ಬರೋದಿಲ್ಲ ಮನೆಗೆ ಬಂದ ಮಕ್ಕಳು ಮಮ್ಮಿ ಮಮ್ಮಿ ಅಂತ ಕರೆಯುವಾಗ ಇವಳಿಗೆ ಸ್ವರ್ಗವೇ ಸಿಕ್ಕಿದಷ್ಟು ಸಂತೋಷ ಆಗುವ ಅವಳಿಗೆ ಗೊತ್ತಿಲ್ಲ ಮಮ್ಮಿಗಳು ಅಂತ ಹೇಳೋದು ಯಾವುದಕ್ಕೆಂದರೆ ಈ ಭೂಮಿಯಲ್ಲಿ ಹುಗಿದು ಹಾಕಿದ ಪುರಾತನ ಕೊಳತ ಶವಗಳಿಗೆ ಮಮ್ಮಿಗಳು ಅಂತ ಹೇಳೋದು ಆ ಸತ್ತ ಶವದ ಹೆಸರನ್ನು ಹೆತ್ತ ತಾಯಿಗಿಟ್ಟು ನಾವು ಕರೆಯುತ್ತೇವೆ ಆದರೆ ಸಾಂಸ್ಕೃತಿಕವಾಗಿ ಎಷ್ಟು ಸತ್ತಿದ್ದೇವೆ ಅಂತ ಹಳ್ಳಿಯಲ್ಲಿ ನೋಡಿ ಹಾಕಿದ ಕ್ಷಣ ಹತ್ತು ಹದಿನೈದು ನಿಮಿಷದಲ್ಲಿ ತವಳಿಕೊಂಡು ಎದ್ದು ನಿಲ್ತದೆ ತನ್ನ ತಾಯಿ ದನದ ಕಡೆಗೆ ನೋಡಿ ಅಂತದೆ ಅಮ್ಮ ಅಂತ ಕರೆದು ಹಾಗೆ ಯಾವ ಪೇಟೆಯ ಕರುವಾದರೂ ಮಮ್ಮಿ ಮಮ್ಮಿ ಅಂತ ಹೇಳೋದೇ ಇಲ್ಲ ಈಗ ಮಮ್ಮಿ ಹೋಯ್ತು ಇನ್ನೂ ಪ್ರಗತಿಯಾಗಿದೆ ಈಗ ಮಮ ಮಮ್ಮ ಬಗುಳಿದ ಹಾಗೆ ದೊಡ್ಡಮ್ಮ ಆದರೆ ಮ್ಯಾಕ್ಸಿಮಮ್ ಬನ್ಬೇಕು ಚಿಕ್ಕಮ್ಮ ಆದರೆ ಮಿನಿಮಮ್ ಬನ್ಬೇಕು ನೀನು ಹೇಳ್ತೀನಿ ನೀನು ಹೇಳ್ತೀನಿ ಅಮ್ಮ ಅಂಬ ಪದ ಜಗದಂಬೆಯನ್ನು ಜಗನ್ಮಾತೆಯನ್ನು ರೂಪಿಸ್ತದೆ ಅದನ್ನು ಹೇಳ್ತಾನೆ ನ ಕೇವಲಮ್ಮೆ ಭವತಶ್ಚರಾಜನ್ ಪ್ರಹ್ಲಾದನ ಮಾತು ನೋಡಿ ತಂದೆಗೆ ಹೇಳೋದ ನನ್ನೊಳಗೆ ನಿನ್ನೊಳಗೆ ಎಲ್ಲೆಲ್ಲಗಿದ್ದು ಸಲಹೆ ತಕ್ಕಂಥ ನಾರಾಯಣ ಅಂಥ ಪರಮಾತ್ಮನೆಯ ದೇವರೇ ನಾನು ಅಂತ ಹೇಳ್ತಾ ಇದ್ದಲ್ಲ ಗುರುಕುಲದಲ್ಲಿ ಬಂದಂಥ ಮಗ ಹೀಗೆ ಹೇಳ್ತಾರೆ ಮತ್ತೆ ಕೆಲವು ದಿನಕ್ಕೆ ಬರೆ ನಿಜ ಪುತ್ರನನ್ನು ತಕ್ಕಿ ತೊಡೆಯೊಳಗೆ ನುಗ್ಗಿ ಕುಳ್ಳಿಡಿ ಸುತ್ತ ಕೇಳ್ದನು ತಾನೆ ಉತ್ತಮಾಕ್ಷರ ಪೇಳೆನಲು ಕನ್ನಡ ಭಾಗವತದಲ್ಲಿ ವಿಷ್ಣು ಪುರಾಣದಲ್ಲಿ ಚಾಟು ವಿಠಲನಾಥ ನಿತ್ಯಾತ್ಮ ಶುಕಯೋಗಿ ಹೇಳ್ತಾನೆ ನಮ್ಮ ಹಿರಿಯರು ಎಲ್ಲ ಸಂಸ್ಕೃತ ಗ್ರಂಥಗಳನ್ನ ಕನ್ನಡೀಕರಣ ಮಾಡಿ ಕನ್ನಡಿಗರಿಗೆ ಅಂತ ಷಡ್ರಸ ಭೋಜನ ಇಟ್ಟಿದ್ದಾರೆ ಕಾವ್ಯದಲ್ಲಿ ಮತ್ತೆ ಕೆಲವು ದಿನಕ್ಕೆ ಬರೆ ನಿಜ ಪುತ್ರನನ್ನು ತಕ್ಕೊಡೆಯೊಳಗೆ ಸುತ್ತ ನೀನು ಗುರುಕುಲದಲ್ಲಿ ಕಲಿತಂತಹ ಒಂದು ಉತ್ತಮಕ್ಷರವನ್ನು ಹೇಳಿ ನನ್ನ ತೋರಿಸುವಂತ ಅಕ್ಷರಾಪೋತ್ತೋಕೆ ಕ್ಷರಶ್ಚಾಕ್ಷರವೇ ಅಕ್ಷರ ಸರ್ವಾ ಭೂತ ಕೂಟಸ್ಥೋ ಅಕ್ಷರ ಉಚ್ಯತೆ ಉತ್ತಮಸ್ತಃ ಪರಮತ್ಮೇತ ಒಂದು ಉತ್ತಮ ಅಕ್ಷರವನ್ನು ಹೇಳು ಅಂತ ಹೇಳಿದ್ನಲ್ಲ ಅಕ್ಷರಾಂಧ್ರ ನಾಶ ಅಕ್ಷರಾಂಧ್ರ ನಾಶವಿಲ್ಲದ್ದು ನಾಶವಿಲ್ಲದೇ ವಸ್ತುಗಳಲ್ಲಿ ಸರ್ವಶ್ರೇಷ್ಠ ಯಾರೋ ಉತ್ತಮ ಅಕ್ಷರ ಅವನೇ ಪುರುಷೋತ್ತಮ ಒಂದು ಉತ್ತಮ ಅಕ್ಷರ ತಂದೆಯ ತೊಡೆಯಲ್ಲಿ ಕುಳಿತು ಹೇಳ್ತಾನೆ ಅಪ್ಪ ಆ ನಾರಾಯಣನೇ ಶ್ರೀಮನ್ನಾರಾಯಣನೇ ಉತ್ತಮ ಅಕ್ಷರ ತಂದೆಯ ತೊಡೆಯ ಮೇಲೆ ಕುಳಿತು ನಾರಾಯಣ ನಾರಾಯಣ ನಾರಾಯಣ ಹೇಳಿ ತಂದೆಯ ತೊಡೆಯ ಮೇಲೆ ಕುಳಿತು ಅವನಿಗಾಗದ ನಾರಾಯಣ ನಾಮವನ್ನು ಹೇಳುವಾಗ ತೊಡೆಯ ಮೇಲೆ ದರ್ಭ ಕನತ ಬಡಿದು ನೂಕಿದ ನಿಳಿಗೆ ಆ ಮಗುವನ್ನೆತ್ತಿ ನೆಲಕ್ಕೆ ಅಪ್ಪಳಿಸಿ ಉಂಟ ಮೋಹದಿಂದ ಹೋಗಿ ಮತ್ತೆತ್ತಿಕೊಂಡ ನಮ್ಮ ಜನ್ಮಜಾತ ಶತ್ರುವನ್ನು ಹೊಗಳತೀಯಲ್ಲ ಪ್ರೀತಿಯಿಂದಪ್ಪಿಕೊಂಡು ಮೋಹದಿಂದ ಮೋಹ ಬೇರೆ ಪ್ರೇಮ ಬೇರೆ ಪ್ರೇಮದಲ್ಲಿ ಸಕಲರ ಉಳಿತದೆ ಮೋಹದಲ್ಲಿ ಸ್ವಾರ್ಥ ಇರುತ್ತದೆ ಮೋಹ ಪ್ರೇಮದಲ್ಲಿ ವ್ಯತ್ಯಾಸ ಏನು ನೋಡಿ ಒಬ್ಬಾಕೆ ಕೊಡಪಾನ ಎತ್ತಿಕೊಂಡು ಬಾವಿಹತ್ತಿರ ನೀರಿಗೆ ಹೋಗುವಾಗ ಅವಳ ಮಗು ನೆರೆಮನೆಯ ಮಕ್ಕಳ ಜೊತೆಗೆ ಬಿಸಿಲಿನಲ್ಲಿ ಆಡುತ್ತದೆ ಹಾಗೆ ಇವಳು ತನ್ನ ಮಗುವನ್ನು ಮಾತ್ರ ಕರೀತಾಳೆ ಬಾರೋ ಮಗು ಹೆಚ್ಚು ಬಿಸಿಲಲ್ಲಿ ಆಡಬೇಡ ಮೊದಲೇ ಕಪ್ಪಾಗಿದ್ದು ಇನ್ನೂ ಕಪ್ಪಾಗಿ ಹೋಗ್ತೀಯೋ ಬಾರೋ ಅಂತ ಕರೀತಾಳೆ ಆ ಮಗುವಿನ ಬುದ್ಧಿ ಎಷ್ಟು ವಿಶಾಲ ನೋಡಿ ನಾನೊಬ್ಬನೇ ಆಡೋದಮ್ಮ ನೆರಮನೆಯವರೆಲ್ಲ ಆಡ್ತಾರಲ್ಲ ನೆರಮನೆಯವರು ಅವರು ಸಾಯ್ಲೋ ನೀ ಬಾ ಅಂತ ಇದಕ್ಕೆ ಮೋಹ ಅಂತ ಹೇಳೋ ಎಲ್ಲ ಮಕ್ಕಳನ್ನ ನೆರಳಿಗೆ ಕರೆದಿದ್ರೆ ಇವಳ ಮಗು ನೆರಳಿಗೆ ಬರ್ತಿತ್ತು ಇವಳೆಲ್ಲ ಪ್ರೇಮ ಇಲ್ಲ ನೆರಮನೆಯವರು ಸಾಯ್ಲಿ ನನ್ನ ಮಗು ಬರಲಿ ಅಂದರೆ ಅದು ಮೋಹ ಅಷ್ಟೇ ಆಗ್ತದೆ ಪ್ರಹ್ಲಾದನಿಗೆ ಎಲ್ಲ ದೈತ್ಯರ ಮೇಲೆ ಪ್ರೇಮ ರಾಕ್ಷಸನಿಗೆ ಹಿರಣ್ಣ ಮಗನ ಮೇಲಿನ ಮೋಹ ಎತ್ತಿ ಮತ್ತ ತೊಡೆಯ ಮೇಲೆ ಕುಳ್ಳಿಡ್ಸಿ ಮಗನ ನೀರಿ ಹಾಗೆ ನೀನ ಹರಿ ಹಾಗೆ ನಮಗೆ ನೀನರಿಯೇ ನಿಮ್ಮ ಕಿರಿಯ ತಂದೆಯ ಜಗಬರಿಯೇ ವಾರಾಹಾರೂಪಿ ದು ಕೊತ್ಮರ ಪ್ರ ಚಿಕ್ಕಪ್ಪನಾದ ನನ್ನ ತಮ್ಮನಾದ ಹಿರಣ್ಯಾಕ್ಷನನ್ನ ವರಾಹರೂಪದಿಂದ ಬಂದು ಕೊಂದಂತಹ ನಿನ್ನ ಚಿಕ್ಕಪ್ಪನನ್ನ ಕೊಂದ ನಮಗೆ ಜನ್ಮಜಾತ ವೈರಿಯಾದ ನಾರಾಯಣನ ಹೊಗಳತಿಯ ತಂದೆಯ ತೊಡೆಯ ಮೇಲೆ ಕುಳಿತು ತಂದೆಗೆ ಹಿತಕರವಾದ ಮಾತನ್ನು ಹೇಳ್ತಾ ತಂದೆ ಕೇಳ ಶ್ರೀಹರಿಗೆ ಹಾಗೇ ಕೆಳ ಎಂಬ ಭೇದಗಳಿರುವವೇ ರೂಪ ಐಶ್ವರ್ಯ ಜ್ಞಾನ ಬಲ ಸ್ಥೈರ್ಯ ಧೈರ್ಯ ಔದಾರ್ಯ ಸೌಶೀಲ್ಯ ಅನಂತ ಕಲ್ಯಾಣ ಗುಣಗಳನ್ನುೊಡಗೂಡಿದ ಪರಮಾತ್ಮನಿಗೆ ಇವ ಮಿತ್ರ ನಿಮ್ಮ ಶತ್ರುನು ಭೇದ ಉಂಟೆ ತಂದೆ ಕೇಳ್ ಶ್ರೀಹರಿಗೆ ಹಾಗೆ ಕೇಳೆ ಎಂಬ ವ್ಯರ್ಥನೇ ದ್ವೇಷ ಮಾಡ್ತಾ ಇದ್ದ ಭಗವಂತನ ದ್ವೇಷಿಸುವುದ್ರದ್ದೇನು ಫಲ ನಿನಗೆ ಮೂರ್ಖ ಯಾವ ದೇವರಿದ್ದಾರೋ ಇನ್ನೊಬ್ಬ ನಾನೇ ಜಗತ್ತಿಗೆ ದೇವರು ಅಪ್ಪ ನಾನು ಆಡಿದ ಮಾತಿಗೆ ಕೋಪಗೊಂಡು ವಿಕಾರಕ್ಕೆ ಬಲಿಯಾಗ್ತೀನಿ ನಿನ್ನ ಗುಣಗಳೇ ನಿನ್ನ ವಿಕಾರವೇ ನಿನ್ನ ನಿಯಂತ್ರಿಸ್ತದೆ ಭಗವಂತ ನಿರವಧಿಕ ನಿರ್ವಿಕಾರ ಪ್ರಾಕೃತಿಕ ಗುಣ ನಿರ್ಗುಣ ಸರ್ವಾಕಾರ ಅವನೇ ನಾನು ಅಂತ ಹೇಳ್ಕೊಳ್ತೀಯಲ್ಲ ಅಪ್ಪ ಕಮಲದ ಹೂವು ಸೂರ್ಯೋದಯಕ್ಕೆ ಅರಳುತ್ತದೆ ಬೆಳಗಿನ ಜಾವ ಒಂದು ಮಿಂಚು ಹುಳ ಆ ಮೊಗ್ಗಿನ ಮೇಲೆ ಬಂದು ಕೂತಿರುತ್ತದೆ ಆಗ ಸೂರ್ಯೋದಯ ಆಗ್ತದೆ ಆ ಸೂರ್ಯೋದಯ ಕಮಲ ಅರಳುವಾಗ ಮಿಂಚು ಹುಳದಲ್ಲೂ ಸ್ವಲ್ಪ ಬೆಳಕಿದೆಯಲ್ಲ ಅದು ತಿಳಿಯುತ್ತದೆ ಈ ಕಮಲವನ್ನು ನಾನೇ ಅರಳಿಸಿದೆ ಅಂತ ನಿನ್ನ ಬೆಳಕು ಮಿಂಚು ಹುಳ ನಾರಾಯಣ ಕೋಟಿ ಸೂರ್ಯ ಸಮಪ್ರಭ ಹೀಗೆ ಹೇಳತಕ್ಕಂಥ ಪ್ರಹ್ಲಾದನನ್ನು ಕರಚರಣಗಳು ಬಂಧಿಸಿ ಕಾರಾಗೃಹಕ್ಕೆ ತಳ್ಳುತ್ತಾರೆ ಅನ್ನಾಹಾರ ಒಂದು ತೊಟ್ಟು ನೀರು ಕೂಡ ಕೊಡಬಾರದು ಪ್ರಹ್ಲಾದನಿಗೆ ಇದು ಏಕಾಂತವಾಯಿತು रे सिरी वे विजयदास ಜ್ಞಾನಾಗ್ನಿಯಲ್ಲಿ ಸಕಲ ಕಾಮನೆಗಳನ್ನು ಭಸ್ಮ ಮಾಡಿಕೊಂಡಂತಹ ಪ್ರಹ್ಲಾದನಿಗೆ ಎಲ್ಲಿದ್ದರೆ ಅರಮನೆಯಾದರೇನು ನೆರೆಮನೆಯಾದರೆ ಏನು ಅವನ ಚಿತ್ತವು ಪರಮಾತ್ಮಲು ಸುದೃಢಗೊಂಡಿದೆ ಅನ್ನಾಹಾರ ಕೊಡಬಾರದು ಅಂತ ಆಜ್ಞೆ ಕೊಟ್ಟಿದ್ದ ಪುಷ್ಟಿ ತುಷ್ಟಿಯನ್ನು ಕೊಡುವ ಪರಮಾತ್ಮ ಬಾಲಕನಿಗೆ ಯಾವ ಆಯಾಸವೂ ಇಲ್ಲ ನಿನ್ನ ನಾಮವೇ ಎನಗೆ ಅಮೃತ ಅನ್ನ ಅಂದಿದ್ದಾರೆ ಪುರಂದರದಾಸ್ ಭಕ್ತರಿಗೆ ಭಗವಂತನ ನಾಮ ಹಸಿವು ರಸೆಯನ್ನು ಅಡಗಿಸ್ತದೆ ಅಮೃತ ಹುನಿಗೋಡ ಉಪನೀರಿನ ಸಮುದ್ರದಲ್ಲಿ ಮುಳುಗಿದರೆ ಸಾಯೋ ಭಯ ಅಮೃತ ಸಮುದ್ರದಲ್ಲಿ ಮುಳುಗಿದರೆ ಅಮೃತ ಕುಡಿದ್ರೆ ಸಾಯೋದಿಲ್ಲ ಅಮೃತ ಹುನಿಗೋಡ ಪರಿಣಾಮಾಮೃತಕ್ಕೆ ಸಂವಾದ ಯಾವುದು ಎಷ್ಟೇ ದಿನ ಉಪವಾಸ ಇದ್ರೂ ಬಳಲಿಲ್ಲ ಕಾರಾಗೃದ ಹೊರಕ್ಕೆ ಬಂದು ಇನ್ನಾದರೂ ನಾರಾಯಣನ ನಾಮವನ್ನು ಮರಿ ಅಂದರೆ ಶ್ವಾಸೋಚ್ಛಾಸದಂತೆ ನನ್ನ ಪ್ರಾಣ ನಾರಾಯಣ ನಾಮ ಅಂದಾಗ ಮದ್ದಾನೆಗಳಿಂದ ತುಳಸಿಲಿಕ್ಕೆ ಪ್ರಯತ್ನ ಮಾಡಿದ ಹತ್ತಿರಕ್ಕೆ ಬಂದ ದೇವಗಳು ಮುಟ್ಟಲಿಲ್ಲ ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಸುನಿಚವ ಶ್ವಪೇಚ ಪಂಡಿತಾ ಸಮದರ್ಶಿನಃ ಜ್ಞಾನಿಯಾದವನು ಹುಚ್ಚನೀಚ ವಸ್ತುಗಳಲ್ಲೆಲ್ಲ ಪರಮಾತ್ಮನನ್ನೇ ನೋಡುತ್ತಾನೆ ಆ ಗಜತ್ವ ಗಜತ್ವ ಕೊಟ್ಟವನು ಯಾರು ಪರಮಾತ್ಮ ಆನೆ ಮುದ್ದು ಮಗುವನ್ನು ಮುದ್ದಿಸಿ ಹೊರಟು ಬೆಟ್ಟದಿಂದ ತಳ್ಳಿದರೂ ಭೂಮಾತೆ ರಕ್ಷಿಸಿತು ಕತ್ತಿಗೆ ಕಲ್ಲು ಕಟ್ಟಿ ಸಮುದ್ರದಲ್ಲಿ ಮುಳುಗಿಸಿದರೂ ಕೂಡ ಸಮುದ್ರಶಾಹಿಯಾದ ಭಗವಂತನ ಅನುಗ್ರಹದಿಂದ ಅವನಿಗೆ ಏನು ತೊಂದರೆ ಆಗ್ತಿಲ್ಲ ವಿಠಳ ಜಳಿ ವಿಠ ಸ್ಥಳೀಳಿ ಉರಲೀ ನೀನಿಲ್ಲದ ಜಾಗವೇ ಇಲ್ಲ ಜಲದಲ್ಲೂ ನೆಲದಲ್ಲೂ ನೀನೇ ತುಂಬಿರತಕ್ಕಂಥ ಅಂತಾರೆ ಜ್ಞಾನೇಶ್ವರ ಮನಸ್ಸು ಸಂಪೂರ್ಣ ವಿಠ್ಠಲ ನಾಮಕ ನಾರಾಯಣ ರಮ ಆಯಿತು ವಿಠ್ಠಲ ಜಳಿ ವಿಠಲ ಸ್ಥಳಿ ಕುರಲಾನ ಪರಮಾತ್ಮ ನಳಗಲದಲ್ಲಿ ವ್ಯಾಪಕ ಅವನಿಲ್ದಿರುವ ಸ್ಥಳವೇ ಇಲ್ಲ ನಾರಾಯಣ ನಾರಾಯಣ ನಾರಾಯಣ ರಾಮಕೃಷ್ಣ ಗೋವಿಂದ ನಾರಾಯಣ ಲಕ್ಷ್ಮೀ ರವಣ ಗೋವಿಂದ ಯಾವ ರೀತಿಯಲ್ಲಿ ಇವರು ಕಂಡು ಘೋರವಾದ ಸರ್ಪಗಳನ್ನು ಬಳಿಯಲ್ಲಿ ಬಿಟ್ಟರೆ ಹೊರಕ್ಕೆ ವಿಷ ಕಾರ್ತಾ ಹೊರತು ಮಗುವನ್ನು ಕಚ್ಚೋದಿಲ್ಲ ಪ್ರಹ್ಲಾದನಿಗೆ ದೇಹ ಪ್ರಜ್ಞೆಯಿಲ್ಲ ನಾರಾಯಣ ಸ್ಮರಣೆಯಲ್ಲಿದ್ದಾನೆ ತಾನೇ ಹುಡುಗರನ್ನು ಎತ್ತಿ ತಂದು ಅಗ್ನಿಕುಂಡಕ್ಕೆ ಎಸೆಯುತ್ತಾನೆ ಮಹಾರಾಷ್ಟ್ರದ ಸಂತರು ಹೇಳುತ್ತಾರೆ ಅಗ್ನಿಕೊಂಡ ಮಾಜೆ ಕುಂಡೋವಿಸರೆ ಅಗ್ನಿ ನಾರಾಯಣ ಸಖಾ ಮಾಧಾರಿ ಅಗ್ನಿ ಸಖಾ ತಿಳಿದಾಗ ಅಗ್ನಿಯೊಳಗಿರುವ ದಾಹಕ ಶಕ್ತಿ ನೀನೆ ಜಲದೊಳಗಿರುವ ತೋದಕ ಶಕ್ತಿ ನೀನೆ ವಾಯುವಿನೊಳಿರುವ ಶೋಷಕ ಶಕ್ತಿ ಈ ಪಂಚಭೌತಿಕ ಶಕ್ತಿಗಳು ಏನುಂಟು ಭೂಮಿ ಜಲ ಅಗ್ನಿ ವಾಯು ಆಕಾಶಗಳು ಇವುಗಳಿಂದ ನಮ್ಮ ದೇಹ ನಿರ್ಮಾಣವಾಗಿರುತ್ತದೆ ಪಂಚಭೂತಗಳಿಂದ ಅದರೊಳಗಿದ್ದು ಅವಕ್ಕೆಲ್ಲ ಶಕ್ತಿ ಸಾಮರ್ಥ್ಯ ಕೊಟ್ಟವ ನೀನೆಂಬುದಾಗಿ ನಾರಾಯಣನ ನಾಮದಲ್ಲಿ ತೊಡಗಿದಾಗ ಅಗ್ನಿಕೊಂಡವು ಕೂಡ ಅವನೊಂದು ರೋಮವನ್ನು ಕದಲಿಸದೇ ಇರುವ ಕಾಲದಲ್ಲಿ ಹೆಂಡತಿಯನ್ನು ಕರೆದು ಹೇಳುತ್ತಾನ ಕೈಯಾದು ನಿನ್ನ ಪಾಪ ಗರ್ಭದಲ್ಲಿ ಹುಟ್ಟಿದವ ಏನೋ ಮಂತ್ರಗಳನ್ನ ಕಲಿತಿರ್ಬೇಕಿವ ಮಾಯಕ ಇಂದ್ರಜಾಲಿಕೋ ಕರಾಳವಾದ ವಿಷ ನಿನ್ ತೊಡೆಯ ಮೇಲೆ ಕುಳ್ಳಿರಿಸಿ ಯಾರ ಈ ಹಾಲು ಕೊಡಿಸಿದ್ಯೋ ಅವನಿಗೆ ವಿಷ ಕೊಡಿಸು ಕುಡಿಸು ಅಂತ ಬೆಳ್ಳಿಯ ಪಾತ್ರೆಯಲ್ಲಿ ವಿಷವನ್ನು ಹಾಕೊಟ್ಟಿದ್ದ ಕುಡಿಸು ಪ್ರಹ್ಲಾದ ತಾಯಿಯ ತೊಡೆಯಲ್ಲಿ ಕುಳಿತುಕೊಂಡು ಒಳಪ್ಪಿಕೊಂಡು ಮುದ್ದಿಕ್ಕೆ ತಾನಮ್ಮ ಮಗನಿಗೆ ನನಗೆ ವಿಷ ಕೊಡ್ಲಿಕ್ಕೆ ನನಗೆ ಸಂಕೋಚವೇ ಬಗುಬಿಗ ವಿಷ ಕುಡಿಸಿದ ತಾಯಿ ಅಂತ ಅಪವಾದ ಬರುತ್ತದೆ ಹೆದರಿತೀಯಮ್ಮ ನೀ ವಿಷ ಕೊಡೋದು ಬೇಡ ಶ್ರೀಹರಿ ಸರ್ವೋತ್ತಮ ನಾರಾಯಣನೆಯ ಅಮೃತ ರೂಪನೆಂಬುದಾಗಿ ತಿಳಿಸ್ಲಿಕ್ಕೆ ನಾನೇ ನಿನ ಕೈಲಿದ್ ವಿಷ ಕುಡೀತೇನಮ್ಮ ನೀ ಕೊಡೋ ಕೊಡೋದು ಬೇಡ ಈಚೆ ಕೊಡೋನ್ ಭಾಗ ಮಗುವನ್ನು ಅಪ್ಪಿಬುದಿಸ್ತಾಳಕ್ಕಂದ ನಾನು ಯಾವ ಬಡ ಬ್ರಾಹ್ಮಣರು ಅನ್ನ ತೆಗೆದನು ಯಾರ ಸತಿಪತಿಗಳಲ್ಲಿ ಜಗಳ ಉಂಟು ಮಾಡಿಸಿದನು ಯಾವ ಪತಿ ವ್ರತೆಯನ್ನು ಹಿಂದೆ ಮಾಡಿದನು ಮಗುವನ್ನು ತಬ್ಬಿಕೊಂಡು ಎದೆಗಪ್ಪಿಕೊಂಡು ವಾಟಿ ಭರೀ ವಿಷ ಆ ಬಟ್ಟಲಲ್ಲಿ ತುಂಬಿದ ವಿಷ ವಾಟಿ ಭರೀ ವಿಷ ಪ್ರಹ್ಲಾದಿ ಪ್ರಹ್ಲಾದನೆ ಕೊಡ್ತಾ ವಾಟಿ ಭಾರಿ ಬಿಷ ದಿಲೆ ಪ್ರಹ್ಲಾದಾಸಿ ಕಂದ ಮಗ ಅಂತಳತ್ತಾ ಇದ್ದಾಳೆ ತರಿ ತೋ ಗೋವಿಂದ ಬಿ ತಿನ್ನಬೇಕಾದರೆ ದೇವರಿಗೆ ಸಮರ್ಪಣ ಮಾಡುವ ಆ ವಿಷವನ್ನು ನಾರಾಯಣನಿಗೆ ಅರ್ಪಿಸವೆಂಬುದಾಗಿ ವಿಶ ತೆಂಪ್ರಾಶನ ಕೆಲೆ ನಾರಾಯಣ ಓಂ ನಮೋ ನಾರಾಯಣಾಯ ಆ ಭಗವನ್ನಾಮ ಹೇಳಿ ಭಗವಂತನು ಗರ್ಪಿಸಿದರೆ ಭಕ್ತಿಯಿಂದ ತನ ಕೊಟ್ಟದ್ದು ವಿಷವೋ ಅಮೃತವೋ ಭಗವಂತನ ನಾಮೃತವೇ ತುಂಬಿದೆ ಅದರಲ್ಲಿ ವಿಷತೆ ಪ್ರಾಶನ ಕೆಳೆ ನಾರಾಯಣ ವಿಷದಲ್ಲಿರೋ ವಿಷಮತೇ ಪರಮಾತ್ಮನ ಪುಣ ಎಲ್ಲ ವಸ್ತುವಿಗೆ ವಸ್ತು ವಿಶೇಷ ಗುಣವನ್ನು ತಂದುಕೊಟ್ಟೆ ಅವನು ರಸೋ ಮಹಮುಕೌಟೇಯ ಪ್ರಭಾಸ್ಮಿ ಶಿಶಿ ಸೂರ್ಯಯೋ ಸೂರ್ಯನಲ್ಲಿರತಕ್ಕಂಥ ಉಷ್ಣತೆ ಚಂದ್ರನಲ್ಲಿರುವ ತಣುಪು ಅಗ್ನಿಯಲ್ಲಿರುವ ಸುಡುವ ಶಕ್ತಿ ವಸ್ತುಗಳಲ್ಲಿರತಕ್ಕಂಥ ರಸರೂಪ ನಾನೇ ಅದರಲ್ಲಿ ಅಂತರ್ಯಾಮಿ ಆಗದೆ ಕೊಡತಕ್ಕಂಥ ಮಾತು ಪ್ರಹ್ಲಾದರಿಗೆ ಸಾಕ್ಷಾತ್ಕಾರವಾಗಿದೆ ವಿಷತೆ ಪ್ರಾಶನ ಕೆಳ ನಾರಾಯಣ ಆ ವಿಷ ಕುಡಿದರೂ ಅಮೃತ ಕುಡಿದವರಂತೆ ಏನೊಂದು ವಿಕಾರವಿಲ್ಲದೆ ಅಪ್ಪ ನಾರಾಯಣನ್ ದ್ವೇಷ ಮಾಡಬೇಡ ಹೀಗಂಬ ಮಗನನ್ನು ಕಂಡು ಹತ್ತಿರ ಬರಲಿಕ್ಕೆ ಹಿರಣ್ಣ ಕಶುಪಿಗೆ ಭಯವಾಗ್ತದೆ ಅವನಿಗೆ ಒಂದೇ ಸಂದೇಹ ಉಂಟಾಯಿತೇನೆಂದರೆ ಯಾವ ರೀತಿಯಲ್ಲೂ ಸಾಯಬಾರದು ಅಂತ ವರ ಕೇಳಿದ್ದು ನಾನು ಇದ್ರ ಫಲ ಸಿಕ್ಕಿದ್ದೆ ಇವನಿಗೆ ಇದು ಹಾಗೆ ಅಂತ ಅಪ್ಪನ ಆಸ್ತಿಗೆ ಮಗ ಅಧಿಕಾರಿಯಾಗೋದನ್ನು ಕೇಳಿದ್ದೆವು ವ್ಯವಹಾರದಲ್ಲಿ ಆದರೆ ಅಧ್ಯಾತ್ಮ ಸಾಧನೆ ವ್ಯಕ್ತಿಗತವಾದ್ದು ಅಂದಮೇಲೆ ಇವನಿಗೆ ಮಗನಿಗೆ ಸಾಯದೆ ಇರುವ ಯಾವುದೋ ಮಂತ್ರ ಗೊತ್ತಿರಬೇಕು ಆ ಮಂತ್ರ ಇವನತ್ರ ನಾನು ಕಲ್ತಾರೆ ಆಯಿತಷ್ಟೆ ಹಿರಣ್ಣ ಕಶ್ಯಪು ತಾನು ಹೇಗಾದರೂ ಬದುಕಬೇಕು ಎಂಬ ಆಸೆಯಿಂದ ಎಲ್ಲ ದ್ವೇಷ ಮರೆತು ಹತ್ತರಿಕಂದ ಮಗನನ್ನು ಒಪ್ಪಿಕೊಳ್ತಾನೆ ಒತ್ಸಾ ಪ್ರಹ್ಲಾದ ನಾನು ನಿನಗೆ ಇಷ್ಟೆಲ್ಲ ಹಿಂಸೆ ಕೊಟ್ಟೆ ನನ್ನ ಮೇಲೆ ಸಿಟ್ಟೆ ತಂದೆಯನ್ನು ಒಪ್ಪಿಕೊಂಡು ಮುದ್ದಿಸ್ತಾನೆ ಅಪ್ಪ ಮನುಷ್ಯ ಮನುಷ್ಯನಿಗೇನು ಮಾಡಲು ಸಾಮರ್ಥ್ಯವುಳ್ಳವನಲ್ಲ ನನ್ನನ್ನು ಪರೀಕ್ಷೆ ಮಾಡಲಿಕ್ಕಾಗಿ ನಿನ್ನದ್ವಾರ ನಾರಾಯಣನೇ ಕೃತಿಯನ್ನು ಮಾಡ್ತಾ ಇದ್ದಲ್ಲಪ್ಪ ಅದೆಲ್ಲ ನಾರಾಯಣನ ಸುದ್ದಿ ಹೇಳಬೇಡ ಸಾಯ್ದಿರು ಮಂತ್ರ ಯಾವುದೋ ನಿನಗೆ ಗೊತ್ತಿರಬೇಕು ಅದನ್ನು ನನಗೆ ಹೇಳಿಕೊಡು ನಾನು ನೀನು ಒಟ್ಟಿಗೆ ಬದುಕುವ ಅಲ್ಲಿ ಪ್ರಹ್ಲಾದ್ ಹೇಳ್ತಾನೆ ನ ಮಂತ್ರಾದಿ ಕೃತಸ್ತಾ ನ ಚ ನೈಸರ್ಗಿಕೋ ನ ಮಂತ್ರಾಧಿಕೃತಸ್ತಾತ್ ನೈಸರ್ಗಿಕೋಮ ನನಗೆ ಯಾವುದು ಸಾಹಿತಿರು ಮಂತ್ರಗಳಿಗೆ ಗೊತ್ತಿಲ್ಲಪ್ಪ ನಾರಾಯಣ ನಾಣಿಯಾಗಿ ಗೊತ್ತಿಲ್ಲ ನೀನು ಕೊಡುವ ಹಿಂಸೆಯನ್ನು ಸಹಿಸುವ ಶಕ್ತಿ ನೈಸರ್ಗಿಕವಾಗಿ ಬಾಲಕನಾದನೆಲ್ಲ ಆಸಕ್ತಿಯೂ ಇಲ್ಲ ಹಾಗಾದ್ರೆ ನೀ ಬದುಕಿದ್ಯಾಗೆ ಅಂದರೆ ನಂಗೆ ಗೊತ್ತಿಲ್ಲಪ್ಪ ಪ್ರಭಾವ ಏಷನ್ಯಾಚ್ಯುತ ಹೃದಯ ಯಾರ ಹೃದಯದಲ್ಲಿ ಚತುರ್ವಿಧನಾಶರಹಿತನಾದ ಅಚ್ಯುತ ನಾಮಕನಾದ ಪರಮಾತ್ಮ ಸದೈವ ಇರ್ತಾನೆ ಅನಿತ್ಯಂ ದೇಹಹಾನಿ ದುಃಖಪ್ರಾಪ್ತಿ ಅಪೂರ್ಣತಾ ಇದು ನಾಲ್ಕು ದೋಷ ನಾಶ್ಚತುರ್ವಿಧ ಪ್ರೋಕ್ತಃ ಈ ಚತುರ್ವಿಧ ನಾಶವೂ ಇಲ್ಲದಿರತಕ್ಕಂಥ ಮಾ ನಾರಾಯಣ ಮಾತ್ರ ನನಗೆ ಬರುವ ಮಂತ್ರ ನಾರಾಯಣ ನಾರಾಯಣ ನಾರಾಯಣ ಓಂ ನಮೋ ನಾರಾಯಣ ನಾರಾಯಣ ನಾರಾಯಣ ಓಂ ನಮೋ ನಾರಾಯಣ ವಾಸುದೇವಾಯ ನನಗೆ ಬೇರೆ ಮಂತ್ರ ನಮಂತ್ರಾದಿ ನಮಂತ್ರ ಕರೆದ ಸತ್ತ ಹೋಗಲಿ ನಿನ್ನಾರಾಯಣ ಎಲ್ಲಿದ್ದಾನಂತ ಹೇಳು ಅಪ್ಪ ಅವನು ಎಲ್ಲಿಲ್ಲ ಅಂತ ಕೇಳಬೇಕಾಗಿತ್ತು ತಲ್ಲಿಹನು ಇಲ್ಲಿಲ್ಲವೆಂಬೆ ಸೊಲ್ಲು ಸಲ್ಲದು ಒಳ ಹೊರಗೆ ಅವನಲ್ಲ ದಿನ್ನಿಲ್ಲ ಅಪ್ರತಿಮಲ್ಲ ಜಗಕ್ಕಲ್ಲ ಎಳ್ಳ ಕೊನೆಯು ಉಳ್ಳ ಮೊನೆಯು ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಳ್ಳ ಕೊನೆಯು ಮುಳ್ಳ ಮನೆಯು ಕೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ರಮ ನಲ್ಲನಿದ್ದಾನೆ ಎಲ್ಲ ಠಾವಿನಲ್ಲಿ ರಮ ನಲ್ಲನಿದ್ದಾನೆ ಚಿಂತೆ ಹಾಕ ಮಾಡುತ್ತಿದ್ದಿ ಚಿರುಮಯನಿದ್ದಾನೆ ನಿನ್ನ ಚಿಂತೆ ಬಿಡಿ ಪರಮ ನಲ್ಲನಿದ್ದಾನೆ ಎಲ್ಲೆಲ್ಲಿ ಅಂತ ಕೇಳ್ತಾ ಇದೆಯಾ ಎಳ್ಳ ಮೊನೆಯು ಮುಳ್ಳ ಕೊನೆಯು ಪೊಳ್ಳು ಬಿಡದೆ ಒಳಗೆ ಹೊರಗೆ ತದೇ ಜತೆ ತದ್ದೂರೇ ತದ್ವಂತಿಕೆ ತದಂತರ್ಯ ಸರ್ವಸ್ಯ ತದು ಸರ್ವಸ್ಯ ಬಾಹ್ಯತಃ ಅದಕ್ಕೆಲ್ಲರೂ ಹೆದರುತ್ತಾರೆ ಅದು ಯಾವುದಕ್ಕೂ ಅದು ದೂರಕ್ಕ ದೂರ ಹತ್ತರಿಕ ಹತ್ತಿರ ಎಲ್ಲದರ ಒಳ ಹೊರಗೆಲ್ಲ ವ್ಯಾಪಕವಾಗಿದೆ ಎಳ್ಳ ಕೊನೆ ಮುಳ್ಳ ಮೊನೆ ಕೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಕಾವಿನಲ್ಲಿ ರಮ ನಲ್ಲನಿದ್ದಾನೆ ಚಿಂತಾಕ ಮಾಡುತ್ತಿದ್ದ ನಿನ್ನ ಚಿಂತೆ ಬಿಡಿ ಪರಮ ನಲ್ಲನಿದ್ದಾನೆ ತೇಪ್ಪ ದ್ವೇಷ ಮಾಡಬೇಡ ಬಲೀನಾಂಬಲಮಾಪರೇಶ್ ನಿನ್ನೊಳಗೆ ನನ್ನೊಳಗಿರುವ ಎಲ್ಲ ಬಲಶಕ್ತಿ ಸಾಮರ್ಥ್ಯ ನಾರಾಯಣನದ್ದು ಅವನೇ ಎಲ್ಲ ಜೀವರಿಗೆ ಇದನ್ನು ಕೊಡತಕ್ಕಂಥ ವೃಥಾದ್ವೇಷ ಮಾಡಬೇಡ ಅಂದಾಗ ಮೂರ್ಖ ಮದನ್ಯೋ ಜಗದೀಶ್ವರ ನನಗಿಂತ ಬೇರೆ ದೇವರು ಇಲ್ಲಿ ನೀ ಎಲ್ಲ ಕಡೆ ದೇವರು ಇದ್ದಾನೆ ಅಂತ ಹೇಳ್ತೀಯಲ್ಲ ಯ ಸರ್ವತ್ರ ಕಸ್ಮಾ ಸ್ತಂ ದೃಶ್ಯತೆ ಇವೋ ನನ್ನ ಅರಮನೆ ಮಣಿಮಯ ಕಂಬ ಅರಮನೆಯ ಕಂಬ ಇದು ಎಲ್ಲ ಕಡೆ ಇದ್ರೆ ಈ ಕಂಬದೊಳಗೂ ಇದ್ದಾನೋ ಇದ್ದಾನೆ ಅಲ್ಲ ಈ ಘಟನೆಯನ್ನ ಕನಕದಾಸರು ಕನ್ನಡದ ಕೀರ್ತನಲ್ಲಿ ಹೇಳ್ತಾರೆ ಪದ್ಯೂ ಗಳನು ಖಡ್ ಪಿಡಿದು ಖಡ್ಗವನು ಪಿಡಿದು ನಿನ್ನೊಡೆಯ ನಿಲ್ಲಿಗ ನಿಂದು ಕಂಬವನು ಝಡಿಯೇ ಸಿಬಯನು ಹರೆ ಹೃದಯದ ಸ್ತಂಬ್ರಹ್ಮ ಪರ್ಯಂತರ ವ್ಯಾಪಕರಲ್ವೇ ಪರಮಾತ್ಮ ಹೃದಯದ ಬಾಗಿಲರು ತೆನೆದು ಸೇವೆಯನ್ನು ಕೊಡು ಹರೇ ಇದ್ವನಿ ಕೇಳಲಿಲ್ಲವೇ ನರ ಹರೇ ಪ್ರಹ್ಲಾದ ದೃಢಭಕೃತಿಯಿಂದ ಕೇಳಿದ ತರಳ ಪ್ರಹ್ಲಾ ಸರಳ ಭಕ್ತಿಗೆ ಮೆಚ್ಚ ಪ್ರಹ್ಲಾದ ಸರಳ ಭಕ್ತಿಗೆ ಮೆಚ್ಚ ಹೃದಯ ನುಣ ಬಗದೈವ್ಯನಳ ಬಗದ ಈ ಕಂಬದಲ್ಲಿ ನೀನ್ ಬರಬೇಕು ಮೂರ್ಖ ಈ ಕಂಬದಲ್ಲಿ ಇದ್ದಾನ ಇದ್ದಾನ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ ಇದ್ದಾನೆ ಕದ್ದುಳಿದ್ದವಾಗಿದ್ದಲ್ಲೇ ಹರಿ ಬುದ್ಧಿಗೆ ಗೋಚರವಾಗುತ್ತಿದ್ದಾನೆ ಶ್ರದ್ಧೆಯೊಳಿದ್ದವಾಗಿದ್ದೇ ಹರಿ ಬುದ್ಧಿಗೆ ಗೋಚರವಾಗುತ್ತಾನೆ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ ಇದ್ದಾನೆ ಪ್ರತಿಜ್ಞೆ ಮಾಡ್ತಾನೆ ನೋಡಿ ಯಾಕವನಿಗೆ ಕಾಣಿಸ್ತಾನ ಪರಮಾತ್ಮ ಸರ್ವತ್ರ ಸಂದೇಹ ಇಲ್ಲ ಅದರಲ್ಲಿ ಶ್ರದ್ಧೆಯೊಳಿದ್ದವಾಗಿದ್ದಲ್ಲೇ ಹರಿ ಬುದ್ಧಿಗ ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ ಇದ್ದಾನೆ ಆ ಪ್ರಹ್ಲಾದ್ ಮಾಡಿದ್ರೆ ಪ್ರತಿಜ್ಞೆ ನಾವು ನೀವೆಲ್ಲ ಹೇಳಬೇಕು ಇದ್ದಾನೆ ಇದ್ದಾನೆ ದೇವರು ಇದ್ದಾನೆ ಇದ್ದಾನೆ ದೇವರು ದೇವರು ಸಂಶಯ ಇದ್ರೆ ಹೇಳಬೇಡಿ ಹೇಳದಿದ್ರೆ ಹಿರಣ್ಯ ಕಶ್ವ ಆಗ್ತಾನೆ ಪ್ರಹ್ಲಾದನಾಗ್ತಾನೆ ಎಲ್ಲಿ ಕಾಣಿಸ್ತಾನೆ ಶ್ರದ್ಧೆಯೊಳಿದ್ದವಾಗಿದ್ದಲ್ಲೇ ಹರಿ ಬುದ್ಧಿಗೆ ಇದ್ದಾನೆ ಇದ್ದಾನೆ ದೇವರು ದೇವರು ಇದ್ದಾನೇ ಇದ್ದಾನೆ ಶ್ರದ್ಧೆಯುಳಿದ್ದವಾಗಿದ್ದಲ್ಲೇ ಹರಿ ಬುದ್ಧಿಗೆ ಗೋಚರವಾಗುತ್ತಾನೆ ಆ ಜ್ಞಾನಿಗಳಿಗೆ ಕಾಣಿಸ್ತಾನೆ ಈ ಈ ಕಂಬದಲ್ಲಿ ಮೈದೋರೆಂದು ನೀನು ಎಲ್ಲೆಡೆ ಇತ್ತೀ ನಮ್ಮ ಅಪ್ಪ ನೀನು ಇಲ್ಲಿ ಕಾಣಿಸ್ಬೇಕು ಅಂತಾರೆ ನಮ್ಮ ಅಪ್ಪನ ಆಸೆ ಪೂರ್ಣ ಮಾಡಲಿಕ್ಕೆ ಈ ಜಡವಾದ ಕಂಬದಿಂದ ಕಾಣಿಸೋ ದೇವ ಭಾಗವತಕಾರ ವರ್ಣನೆ ಮಾಡ್ತಾರೆ ಪರಮಾತ್ಮ ಭಕ್ತಿಯ ಬಾಲಕ ಪ್ರಹ್ಲಾದನ ಶರಣಹೋದ ಭಕ್ತಿಗೆ ಮೆಚ್ಚಿದನಂತೆ ಸತ್ಯಂ ವಿಧಾತು ನಿಜ ಭೃತ್ಯ ವ್ಯಾಪ್ತಿ ಅಖಿಲೇಶು ಚಾತ್ಮನಃ ಚಿತ್ಯ ಶಕ್ತಿ ಮುದ್ವಹನ್ ಸ್ತಂಭೆ ಸಭಾಯುಷಿಗಳು ಪರೀಕ್ಷಿತನಿಗೆ ಭಾಗವತ ಹೇಳ್ತಾರೆ ಸಪ್ತಮ ಸ್ಕಂದ ಏಳನೇ ಸ್ಕಂದದಲ್ಲಿ ದೇವರು ಹಿರಣ್ಯ ಕಶುಕನ್ನು ಕೊಲ್ಲಿ ಬಂದದ್ದಲ್ಲ ಪ್ರಹ್ಲಾದ ಅವನಿಗೆ ದರ್ಶನ ಕೊಡಲಿಕ್ಕೆ ಸತ್ಯಂ ವಿಧಾತು ನಿಜ ಭೃತ್ಯ ಪ್ರಹ್ಲಾದ್ರ ಮಾತ್ಸತ್ಯ ಮಾಡಲಿಕ್ಕೆ ಹಿರಣ್ಣಕ ಶಿವನ್ನು ಕೊಲ್ಲಬೇಕ ಬರಬೇಕಾದ ಅಗತ್ಯವೇ ಇಲ್ಲ ಅವರ ಸಂಕಲ್ಪವೇ ನಾಶಕ್ಕಾರನ ಪ್ರಳಯದಲ್ಲಿ ಬ್ರಹ್ಮಾದಿಗಳು ಕೂಡ ನಾಶವಾಗ್ತಾರೆ ಲಕ್ಷ್ಮೀನಾರಾಯಣರು ಬಿಟ್ಟು ಮುಖ್ಯಪ್ರಾಣ ಬಿಟ್ಟು ಅಂದಮೇಲೆ ಸಾಮಾನ್ಯ ಮತ್ತು ಕ್ಷುದ್ರವನ್ನು ಕೊಲ್ಲಕ್ಕೆ ಆಮೇಲೆ ಎಷ್ಟೇ ಸಾಮರ್ಥ್ಯ ಇರಲಿ ಮೃತ್ಯುವನ್ನು ಯಮಧರ್ಮನನ್ನು ವಂಚಿಸುವುದು ಯಾರಿಗೂ ಸಾಧ್ಯ ಅದಕ್ಕೊಂದು ಅತ್ಯಾಧುನಿಕವಾದ ಒಂದು ಕೊಟ್ಟಿದ್ದಾರೆ ಇದರಿಂದ ವಿನೋದ ಭಾಗ ಬಿಟ್ಟರೆ ಯಥಾರ್ಥತೆಯಿಂದ ಗಮನಿಸಬೇಕು ಈಗ ಪ್ರತಿರೂಪ ಸೃಷ್ಟಿ ಮಾಡ್ತಾರೆ ವಿಜ್ಞಾನದಲ್ಲಿ ಕ್ಲೋನಿಂಗ್ಗಳೆಲ್ಲ ಒಬ್ಬ ಬಹಳ ಬುದ್ಧಿವಂತ ವಿಜ್ಞಾನಿ ನಾನು ಯಮನಿಗೆ ಸಿಗಬಾರದು ಮೃತ್ಯುವಿಗೆ ಎಂಬುದಾಗಿ ತನ್ನಹಾಗೆ ಪ್ರತಿರೂಪಗಳ ಸೃಷ್ಟಿ ಮಾಡಿ ಗೊಂಬೆ ರೂಪದಲ್ಲೂ ಇರಬಹುದು ಯಾವ ರೂಪದಲ್ಲಿರಬಹುದು ನೂರಾರು ಪ್ರತಿರೂಪಗಳ ಸೃಷ್ಟಿ ಮಾಡಿ ತನ್ನಹಾಗೆ ಆ ಗೊಂಬೆಗಳನ್ನು ರೂಪಿತು ಮಾಡಿ ಮಧ್ಯ ಮಲಗಿದ ಯಮ ಬಂದರೆ ನನ್ನ ಗುರುತೆ ಆಗಬಾರ್ದು ಅವನಿಗೆ ಯಾರಿಗೆ ಪಾಶ ಹಾಕಬೇಕು ಗೊತ್ತಾಗಬಾರ್ದು ಅವನ ಮೃತ್ಯುಕಾಲಕ್ಕೆ ಸರಿಯಾಗಿ ಯಮ ಬಂದ ನೂರೆಂಟು ಗೊಂಬೆಗಳು ಒಂದೇ ರೀತಿಯಲ್ಲಿವೆ ಯಾರ ನನ್ನ ಪಾಶಕ್ಕೆ ಬಲಿಯಾಗುವವಾ ಹುಡುಕೋದು ಹೇಗೆ ಯಮ ಒಂದಿಷ್ಟು ವ್ಯತ್ಯಾಸ ಇಲ್ಲ ಯಮ ತನ್ನಲ್ಲೇ ತಾನು ಮಾತಾಡಿಕೊಂಡಂತೆ ಎಂಥ ಬುದ್ಧಿವಂತ ಇವ ಇವನು ಹುಡುಕೋದು ಆದರೆ ಎಲ್ಲ ಸರಿ ಮಾಡಿದ ಒಂದು ತಪ್ಪು ಮಾಡಿದ ಅಂದ ಮದ್ಯ ಮಲಗಿದ್ದ ನೋಡಿ ಇವ ಏನ್ ತಪ್ಪು ಅಂತ ಇದೇ ತಪ್ಪು ಅಂತ ಹಾಕಿದ ಕಚ್ಚಿ ಮೃತ್ಯು ನಿಮ್ಗೆ ಹಾಕ್ ಬರುತ್ತೆ ಯಾರಿಂದಲೂ ಮರಣ ಬಾರಬಾರ್ದು ಅಂದಿದ್ನಲ್ಲ ಖಗಮೃಗದಿಂದ ಬರಬಾರದು ಅಂತ ಅಚಿಂತ್ಯದ್ಭುತ ರೂಪ ಮದ್ವ ದೇಹ ಮನುಷ್ಯಾಕಾರವಾದರೆ ನರಮವಾದರೆ ಮುಖ ಮೃಗ ಸಿಂಹರೂಪ ಮನುಷ್ಯನೂ ಅಲ್ಲ ಪ್ರಾಣಿಯೂ ಅಲ್ಲ ಹಗಲು ಅಲ್ಲ ರಾತ್ರಿಯಲ್ಲ ಮುಸ್ಸಂಜೆಯ ಕಾಲ ಸೂರ್ಯಾಸ್ತಮಾನವಾಗಿದೆ ಹಗಲು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಇನ್ನೂ ಕತ್ತಲು ಪ್ರಾರಂಭ ಆಗಲಿಲ್ಲ ಎಲ್ಲ ಅಸ್ಪಷ್ಟ ಆ ಕಾಲದಲ್ಲಿ ಮೇಲೂ ಅಲ್ಲ ಕೆಳಗುವಲ್ಲ ತೊಡೆಯ ಮೇಲೆ ಹಾಕ್ಕೊಂಡ ಬ್ರಹ್ಮಾಂಡ ನಡುಗ್ತಾ ಇದೆ ಸಮುದ್ರ ಉಕ್ಕಿತೆಯಲ್ಲ ಕಡೆ ಗ್ರಹಗಳೆಲ್ಲ ತೊಲಗಿದುವಂತೆ ಲಟ ಲಟ ಲಟ ಕಟಿಸಿ ಬ್ರಹ್ಮಾಂಡ ಪಟುಹ ಪಟುತ್ ಕಡದ ಬಿಚ್ಚು ತಿರಲ್ ಹ ಕಟ ಕಟನೆ ಕಟನೆ ಕಡದು ನಿರ್ಲಾಕ್ಷೆಯಲ್ಲಿ ನೋಡಿ ಕೋಟಿ ರುದ್ರನನ್ನು ಸುಡತಕ್ಕಂಥ ಕಣ್ಣು ನರಮೃಗ ರೂಪ ಬ್ರಹ್ಮಾಂಡವೇ ಸಿಡಿಯಿತು ಅಂಬಾಗ್ಯ ಘರ್ಜ ನಡೆಯುತ್ತಾ ಇದೆ ಹಿರಣ್ಣ ನೋಡ್ತಾನೆ ಆ ಕಂಬದಿಂದ ಮಾತ್ರ ಅಲ್ಲ ಶಬ್ದ ಕೇಳಿಸಿದ್ದು ನಿಜ ಭೃತ್ಯ ಭಾಷಿತಂ ದೇವರು ಎಲ್ಲ ಕಡೆ ಇದ್ದಾನೆ ಅಂತ ಹೇಳಿದ್ದಾನಲ್ಲ ಅದಕ್ಕಾಗಿ ಎಲ್ಲ ಕಡೆಯಿಂದ ಆ ಶಬ್ದ ಕೇಳಿಸ್ತಾ ಇದೆ ಅವನಿಲ್ದ ಜಾಗವೇ ಇಲ್ಲ ಕೊನೆಗೆ ತನ್ನ ಒಳಗಿಂದಲೂ ಕೂಡ ಆದಿನ ಹೇಳಿದ್ನಲ್ಲ ನಿನ್ನೊಳಗೆ ಅಹಂ ಬ್ರಹ್ಮಾಸ್ಮಿತ್ ನಿನ್ನೊಳಗಿರುವ ಅಹೇಯ ಶಬ್ದ ವಾಚ್ಯ ನಾನು ಅಂತ ಹೇಳಿದ್ನಲ್ಲ ಹಿರಣ್ಯಕಶ್ಯಪ ತನ್ನೊಳಗೇ ಆ ಶಬ್ದ ಕೇಳಿಸ್ತದೆ ಹೇ ಶತ್ರುವೆ ನನ್ನೊಳಗಿದ್ದೀಯಾ ನಿನ್ನನ್ನು ಹೊರ ಕೇಳೆಯುತ್ತೇನೆ ಅಂತ ಖಡ್ಗ ಹಾಗೆ ಎತ್ತಿದ ತಾನೇ ಹಾಕ್ಕೊಳ್ಳಲಿಕ್ಕೆ ಆಗ ನೆನಪು ಮಾಡಿಕೊಂಡ ಬ್ರಹ್ಮ ಯಾರಿಂದಲೂ ಮರಣ ಬರಬಾರದು ಅಂತ ನಿನ್ನತ್ರ ಹೊರ ಕೇಳಿದ್ದೆ ನನಗೆ ಬರಬಾರದು ಅಂತ ಕೇಳಲಿಕ್ಕೆ ಮರೆತು ನನಗೆ ನಾನು ಹೇಗೆ ಖಡ್ಗೆ ಇರಿದುಕೊಳ್ಳಿ ಅಂದಾಗ ಹೊರಗೆ ಕಂಬದಿಂದ ಹೊರಕ್ಕೆ ಬರುತ್ತೆ ಬ್ರಹ್ಮಾಂಡ ಸುಡತಾ ಇದೆ ಸಮಸ್ತ ಶತ್ರುಮುಖ ಬ್ರಹ್ಮರು ರುದ್ರ ಗಣಗಳು ಮೂವತ್ತ್ಮೂರು ಕೋಟಿ ದೇವತೆಗಳು ಋಷಿಮುನಿಗಳು ಮನುಜರು ಮನುಜೋತ್ತಮರು ಎಲ್ಲರೂ ಭಯದಿಂದ ಕೈ ಮುಗಿತಿದ್ದಾರೆ ನಾರಾಯಣ ಸ್ತೋತ್ರ ಮಾಡುತ್ತಾರೆ ನರಸಿಂಹ ನರಸಿಂಹ ಪರಬ್ರಹ್ಮಾರಾಯಣ ಹರಿ ಪರಬ್ರಹ್ಮ ಲಕ್ಷ್ಮೀದೇವಿಯೇ ಬ್ರಹ್ಮದೇವರ ಜೊತೆಗೆ ಸ್ತೋತ್ರ ಮಾಡ್ತಾ ಇದ್ದಾಳೆ ನಿನ್ನ ಉಗ್ರರೂಪ ನಮಗೂ ಭಯ ಉಂಟು ಮಾಡಿ ತಂದು ಬ್ರಹ್ಮಾದಿಗಳು ಪರಮಾತ್ಮನು ಹೆಣ್ಣು ಕಶ್ಯ ಹಿಡಿದೆತ್ತಿ ತನ್ನ ತೊಡೆಯ ಮೇಲೆ ಮಲಗಿಸಿ ಉದರವನ್ನು ಸಿಗಿದ ಆ ಕರುಳ ಬಳ್ಳಿಯನ್ನು ಕೊರಳಗಿಟ್ಟುಕೊಳ್ತಾನೆ ಮಹರ್ಷಿ ಅರವಿಂದರು ಪಾಂಡಿಚರಿ ಹಿಂದಿನ ಶತಮಾನದ ಮಹಾನ್ ತತ್ವಜ್ಞಾನಿ ಅವರು ವರ್ಣಿಸ್ತಾರೆ ಹಿರಣ್ಣ ಕಶ್ಪವನ್ನು ಕೊಲ್ಲುವಾಗ ಅವನದ ಸಿಡಿರುವಾಗ ಆ ನರಸಿಂಹನ ಕಣ್ಣಿಂದ ನೀರಿಳಿ ತಾಯಿ ಮಗುವಿಗೆ ತಾಯಿ ಶಿಕ್ಷೆ ಕೊಟ್ಟರೆ ಆ ಮಗು ಅಳುತ್ತಿರುವಾಗ ಆ ಅಳು ತಾಯಿ ಹೆಚ್ಚು ಉಂಟು ಮಾಡ್ತದೆ ಅದನ್ನು ವರ್ಣನೆ ಮಾಡ್ತಾರೆ ಪುರಂದ್ರದಾಸರು ದಾನವನ ಕೊಂದದಲ್ಲ ಕಾಳಿ ಗಾನವಿ ನೋದಿ ನಮ್ಮ ಕರುವಂಹ ಗಾನೋದಿ ನಮ್ಮ ಕೊರವೆಯ ನರಸಿಂಹ ದಾನವನ ಕೊಂದದಲ್ಲ ಕಾಳಿ ಇದು ಕೇವಲ ಕೊಂದದ್ದಲ್ಲ ರಾಕ್ಷಸ ಯೋನಿಯಿಂದ ಆತ್ಮನನ್ನು ಬಿಡುಗಡೆ ಮಾಡಲಿಕ್ಕಾಗಿ ಪ್ರಹ್ಲಾದನೆ ಒಂದು ಒಳ್ಳೆಯ ರತ್ನ ನಿನ್ನ ಓದಲದಲ್ಲಿ ಹುಟ್ಟಿದೆಯಲ್ಲ ಇಂಥ ರತ್ನಗಳ ಇನ್ನುಂಟೆ ನೋಡೋಣ ಅಂತ ಹೊಟ್ಟೆ ಬಗೆದು ಬಗೆದು ಹುಡುಕಿದನಂತೆ ಆಯ್ತು ಕರುಳು ತೆಗೆದು ಕೊತ್ತಿಗೆ ಯಾಕೆ ಭಾಗವತೋತ್ತಮ ಯಾರ ಗರ್ಭದಲ್ಲಿ ಜನಿಸಿದ್ದಾನೋ ಅವರ ಕರುಳ ಸಂಬಂಧ ಅಂತ ಕರುಳು ಹಾಕೊಂಡ ಪ್ರಹ್ಲಾದನನ್ನು ಎತ್ತಿ ಬಿಗಿದಪ್ಪಿಕೊಂಡ ನರಸಿಂಹ ಯಾವ ಕೈಯಿಂದ ಅವನ ತಂದೆಯನ್ನು ಸೀಳಿದನೋ ಪ್ರಹ್ಲಾದ್ ವ್ಯಕ್ತಿ ತೊಡೆಯಲ್ಲಿ ಕುಳ್ಳಿರಿಸಿದ ಲಕ್ಷ್ಮೀದೇವಿ ಒಂದು ಕಡೆ ಕೂತಿದ್ದಾಳೆ ಕಾಲದಲ್ಲಿ ಉಗ್ರ ನರಸಿಂಹನು ಲಕ್ಷ್ಮೀ ನರಸಿಂಹನಾಗಿ ಪ್ರಹ್ಲಾದನ ತೊಡೆ ಮೀರಿದುಕೊಂಡ ಭದ್ರ ನರಸಿಂಹನಾಗಿದ್ದಾನೆ ಪ್ರಹ್ಲಾದ ನನ್ನನ್ನು ನೋಡಿ ಭಯಪಟ್ಟಿಯೇ ಕಂದ ಆಗ ಹೇಳ್ತಮ್ಮ ದೇವಾ ಭಯಪಡಲಿಲ್ಲ ಪರಮ ಸುಂದರನಾದ ನನಗೋಸ್ಕರ ಈ ವಿಕಾರ ರೂಪ ಪಡೆದು ಬರ್ತಿಯಲ್ಲ ನಿನ್ನ ಸೌಂದರ್ಯ ಕೆಡಿಸಿದ ಪಾಪಿ ನಾನಾದರಲ್ಲ ನಾನು ಹೆದರಿದ್ದು ಹುಟ್ಟಿ ಸಾಯುವ ಸತ್ತು ಈ ಪ್ರಪಂಚಕ್ಕೆ ನಿನಗಲ್ಲ ಪರಮಾತ್ಮ ಬೇಕಾದ ವರವನ್ನು ಕೇಳುವಂತಾನೆ ಪ್ರಹ್ಲಾದ್ ಹೇಳ್ತಾನೆ ನಾನು ವ್ಯಾಪಾರಿ ಅಲ್ಲ ದೇವ ವಣಿಕನಲ್ಲ ಅಂತ ನಾನು ಭಕ್ತಿ ಮಾಡಿದ್ದು ನಿನ ಏನು ಪ್ರಯೋಜನ ಪಡೆಯಬೇಕು ಅಂತಲ್ಲ ನಿನ್ನನ್ನು ಪಡೆಯಬೇಕು ನನಗೆ ನೀನು ಬೇಕೆ ಹೊರತು ಬರೀ ಯಾವುದು ಅಪೇಕ್ಷೆ ಇಲ್ಲ ನಿರಂತರ ನಿನ್ನ ಚಿಂತನೆ ಇರಬೇಕಾದರೆ ಬೇರೆ ಆಸೆ ಇಲ್ಲ ಪ್ರಭು ಪ್ರಹಲ್ಲಾದ ನೀ ಬಯಸಿದರೆ ನಿನಗೆ ಈಗಲೇ ಮೋಕ್ಷವನ್ನು ಕರುಡಿಸಿದ್ದೇನೆ ಕೈ ಮುಗಿದ ತಂದೆ ನೀ ಕೊಡಬಹುದು ಆದರೆ ಕೋಟಿ ಕೋಟಿ ಜೀವರಾಶಿಗಳು ಅಜ್ಞಾನದಿಂದ ನರಕದಲ್ಲಿ ಬಿದ್ದಿರುವಾಗ ಅವ್ರನ್ನೆಲ್ಲ ಬಿಟ್ಟು ನಾನೊಬ್ಬರೇ ಮೋಕ್ಷಕ್ಕೆ ಅಪೇಕ್ಷೆ ಮಾಡುವುದಿಲ್ಲ ನಾಥ ೋನಿ ಸಹಸ್ರೇಶು ಏಷು ಏಷು ಇನ್ನು ಮುಂದೆ ಜನ್ಮ ಇದೆಯಲ್ಲ ಗೊತ್ತಿಲ್ಲ ನನಗೆ ಸಾವಿರ ಸಾವಿರ ಜನ್ಮ ಮುಂದಿದ್ರೂ ಕೂಡ ಯಾ ಪ್ರೀತಿ ರವಿವೇಕಾನ ಅವಿವೇಕಗಳಿಗೆ ಸಂಸಾರದ ಪ್ರೀತಿ ಉಂಟೋ ಅಷ್ಟು ಪ್ರೀತಿ ನಿನ್ನ ಮೇಲೆ ನಂಗೆ ಬರುವ ಮಾಡು ನನಗೆ ಜನ್ಮ ಕೊಡು ನಂಗೆ ಭಯವಿಲ್ಲ ಹರಿಭಜನೆ ಮಾಡೋ ನಿರಂತರ ಅಜ್ಞಾನವನ್ನು ಕಳೆದು ಜ್ಞಾನವನ್ನು ಕೊಟ್ಟು ಕರುಣಿಸುವ ಸಕಲ ಗ್ರಹಂತರ್ಯಾಮೆ ಆ ಗ್ರಹಾಂತರ್ಯಾಮೆ ಆದ ಲಕ್ಷ್ಮೀ ನರಸಿಂಹದೇವರನ್ನು ಪ್ರಾರ್ಥನೆ ಮಾಡಿ ಯಾರು ನಿರಂತರ ಚಿತ್ತದಲ್ಲಿ ಚಿಂತನೆ ಮಾಡ್ತಾನೋ ಎಂಥ ಗ್ರಹಗಳಿದ್ದರೂ ಕೂಡ ಸಕಲ ಗ್ರಹ ಬಲನೆಯನ್ನು ಸರಿಸಿದಾಕ್ಷ ದಾಸರ ಕೊಂಡಾಡುತ್ತಾರೆ ಅಂತಹ ಪ್ರಹ್ಲಾದ ವರದ ನರಸಿಂಹದೇವರನ್ನು ಒಲಿಸಿಕೊಂಡ ಭಕ್ತ ಪ್ರಹ್ಲಾದರೆ ಮುಂದೆ ವ್ಯಾಸತೀರ್ಥರಾಗಿ ರಾಘವೇಂದ್ರರಾಗಿ ಅವತಾರಗೈದು ಭಕ್ತಿಜ್ಞಾನ ಪ್ರಚಾರ ಮಾಡಿದ್ದಾರೆ ಅಂತಹ ಮಂಗಲ ಚರಿತ್ರೆಯನ್ನು ಇಂದಿನ ದಿನವೇ ಶುಭ ದಿನ ಇಂದಿನ ವಾರ ಶುಭವಾರೇ ಇಂದಿನ ಕರ್ಣ ಶುಭ ಕರ್ಣ ಇಂದಿನ ಯೋಗ ಶುಭ ಯೋಗ ಇಂದಿನ ಲಗ್ನ ಶುಭಲಗ್ನಂದರ ವಿಡ್ಲರಾಯಣನ ಸದ್ಶನ ಫಲವ ಸಣ